ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಇದು ದೈವಿಕ ಗ್ರಂಥ ಸಂದೇಹಾತೀತವಿದು ಭಯಭಕ್ತಿಯುಳ್ಳವರಿಗೆ ಇದು ಮಾರ್ಗದರ್ಶಿ ಪರೋಕ್ಷದ ಮೇಲೆ ವಿಶ್ವಾಸವಿರಿಸುವವರಿಗೆ ನಮಾಜನ್ನು ಸಂಸ್ಥಾಪಿಸುವವರಿಗೆ ನಾವು ನೀಡಿರುವ ಸಂಪತ್ಸೌಕರ್ಯಗಳಿಂದ ವ್ಯಯಿಸುವವರಿಗೆ ನಿಮಗೆ ಅವತೀರ್ಣಗೊಳಿಸಿದ ಈ ಪವಿತ್ರ ಕುರ್ಆನ್ ಮತ್ತು ನಿಮಗಿಂತ ಮೊದಲು ಅವತೀರ್ಣಗೊಳಿಸಲಾಗಿದ್ದ ಎಲ್ಲ ಗ್ರಂಥಗಳ ಮೇಲೆ ವಿಶ್ವಾಸವಿಡುವವರಿಗೆ ಮತ್ತು ಪರಲೋಕದ ಮೇಲೆ ದೃಢ ವಿಶ್ವಾಸವಿಡುವವರಿಗೆ ಇದು ಮಾರ್ಗದರ್ಶಿಯಾಗಿದೆ ಅಂತಹವರು ತಮ್ಮ ಪ್ರಭುವಿನ ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಅವರೇ ಯಶಸ್ವಿಯಾಗುವವರು ಈ ವಿಷಯಗಳನ್ನು ನಿಷೇಧಿಸಿದವರಿಗೆ ನೀವು ಎಚ್ಚರಿಕೆ ಕೊಟ್ಟರೂ ಕೊಡದಿದ್ದರೂ ಸರಿಯೇ ಅವರಂತೂ ವಿಶ್ವಾಸವಿಡುವವರಲ್ಲ ಅಲ್ಲಾಹನೂ ಅವರ ಹೃದಯಗಳ ಹಾಗೂ ಕಿವಿಗಳ ಮೇಲೆ ಮುದ್ರೆಯುತ್ತಿರುತ್ತಾನೆ ಅವರ ದೃಷ್ಟಿಗಳ ಮೇಲೆ ಪರದೆ ಬಿದ್ದಿದೆ ಅವರಿಗೆ ಘೋರ ಶಿಕ್ಷೆ ಕಾದಿದೆ ಮನುಷ್ಯರಲ್ಲಿ ಕೆಲವರು ನಾವು ಅಲ್ಲಾಹನಲ್ಲಿ ಹಾಗೂ ಅಂತಿಮ ದಿವಸದಲ್ಲಿ ವಿಶ್ವಾಸವಿಟ್ಟಿದ್ದೇವೆ ಎಂದು ಹೇಳುವವರು ಇದ್ದಾರೆ ಆದರೆ ನಿಜವಾಗಿ ಅವರು ವಿಶ್ವಾಸಿಗಳಲ್ಲ ಅವರು ಅಲ್ಲಾಹನನ್ನೂ ವಿಶ್ವಾಸಿಗಳನ್ನು ವಂಚಿಸುತ್ತಾರೆ ವಾಸ್ತವದಲ್ಲಿ ಅವರು ತಮ್ಮನ್ನು ತಾವೇ ವಂಚಿಸಿಕೊಳ್ಳುತ್ತಿದ್ದಾರೆ ಮತ್ತು ಅವರಿಗೆ ಅದರ ಬೋಧವಿರುವುದಿಲ್ಲ ಅವರ ಹೃದಯಗಳಲ್ಲಿ ಒಂದು ರೋಗವಿದೆ ಅದನ್ನು ಅಲ್ಲಾಹನು ಇನ್ನಷ್ಟು ಉಲ್ಬಣಗೊಳಿಸಿದನು ಅವರು ಹೇಳುತ್ತಿರುವ ಸುಳ್ಳಿನ ಪ್ರತಿಫಲವಾಗಿ ಅವರಿಗೆ ವೇದನಾಯುಕ್ತ ಶಿಕ್ಷಕಾದಿದೆ ಭೂಮಿಯ ಮೇಲೆ ಕ್ಷೋಭೆಯನ್ನುಂಟು ಮಾಡದಿರಿ ಎಂದು ಅವರೊಡನೆ ಹೇಳಿದಾಗಲೆಲ್ಲಾ ಅವರು ನಾವು ಸುಧಾರಕರು ಮಾತ್ರ ಎಂದು ಹೇಳುತ್ತಾರೆ ಜಾಗ್ರತೆ ವಾಸ್ತವದಲ್ಲಿ ಅವರೇ ಗೊಂದಲಕಾರಿಗಳು ಆದರೆ ಅವರಿಗೆ ಬೋಧವಿರುವುದಿಲ್ಲ ಇತರರು ವಿಶ್ವಾಸವಿಟ್ಟಂತೆಯೇ ನೀವೂ ವಿಶ್ವಾಸವಿಡಿರಿ ಎಂದು ಅವರೊಡನೆ ಹೇಳಲಾದಾಗ ಏನು ಮೂರ್ಖರ ಹಾಗೆ ನಾವೂ ವಿಶ್ವಾಸವಿಡಬೇಕೇ ಎಂದು ಅವರು ಹೇಳುತ್ತಾರೆ ಎಚ್ಚರಿಕೆ ನಿಜವಾಗಿ ಅವರೇ ಸ್ವತಃ ಮೂರ್ಖರಾಗಿದ್ದಾರೆ ಎಂಬುದನ್ನು ಅವರು ಅರಿತಿಲ್ಲ ಇವರು ವಿಶ್ವಾಸಿಗಳನ್ನು ಕಂಡಾಗ ನಾವು ವಿಶ್ವಾಸವಿಟ್ಟಿದ್ದೇವೆ ಎನ್ನುತ್ತಾರೆ ಅತ್ತ ತಮ್ಮ ಶೈತಾನರನ್ನು ಸಂಧಿಸಿದಾಗ ಅವರೊಡನೆ ನಿಜವಾಗಿ ನಾವು ನಿಮ್ಮ ಜೊತೆಯಲ್ಲೇ ಇದ್ದೇವೆ ನಾವು ವಿಶ್ವಾಸವಿಡುವವರನ್ನು ಕೇವಲ ಅಪಹಾಸ್ಯ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಅಲ್ಲಾಹನೂ ಇವರನ್ನು ಅಪಹಾಸ್ಯ ಮಾಡುತ್ತಿದ್ದಾನೆ ಇವರು ಈ ದ್ರೋಹದಲ್ಲಿ ಕುರುಡರಂತೆ ಅಲೆದಾಡುತ್ತಿರಲು ಇನ್ನಷ್ಟು ದೀರ್ಘ ಅವಕಾಶವನ್ನೂ ನೀಡುತ್ತಿದ್ದಾನೆ ಇವರು ಸನ್ಮಾರ್ಗಕ್ಕೆ ಬದಲಾಗಿ ದುರ್ಮಾರ್ಗವನ್ನು ಖರೀದಿಸಿಕೊಂಡವರಾಗಿದ್ದಾರೆ ಆದರೆ ಈ ವ್ಯಾಪಾರ ಇವರಿಗೆ ಲಾಭದಾಯಕವಾದುದಲ್ಲ ಮತ್ತು ಇವರ ಸನ್ಮಾರ್ಗ ಸಿದ್ಧಿಸಿದವರು ಅಲ್ಲವೇ ಅಲ್ಲ ಇವರ ಉದಾಹರಣೆ ಹೀಗಿದೆ ಒಬ್ಬನು ಬೆಂಕಿ ಉದಿಸಿದನು ಸುತ್ತಮುತ್ತಲೂ ಬೆಳಗಿದಾಗ ಅಲ್ಲಾಹನೂ ಇವರ ದೃಷ್ಟಿಯನ್ನು ಕಿತ್ತುಕೊಂಡನು ಮತ್ತು ಇವರನ್ನು ಕತ್ತಲೆಯಲ್ಲಿ ಏನೂ ಕಾಣದ ಸ್ಥಿತಿಯಲ್ಲಿ ಬಿಟ್ಟುಬಿಟ್ಟನು ಇವರು ಕಿವುಡರೂ ಮೂಕರು ಅಂಧರೂ ಇನ್ನಿವರು ಮರಳುವವರಲ್ಲ ಅಥವಾ ಇವರ ಉದಾಹರಣೆ ಹೀಗಿದೆ ಆಕಾಶದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಲಿದೆ ಅದರೊಂದಿಗೆ ಕಾರ್ಮೋಡ ಗುಡುಗು ಮಿಂಚುಗಳು ಇವೆ ಇವರು ಗುಡುಗಿನ ಗರ್ಜನೆಯನ್ನು ಕೇಳಿ ಮರಣ ಭಯದಿಂದ ಕಿವಿಗಳಲ್ಲಿ ಬೆರಳುಗಳನ್ನು ಒತ್ತಿಟ್ಟುಕೊಳ್ಳುತ್ತಾರೆ ಅಲ್ಲಾಹನು ಈ ಸತ್ಯ ಎಲ್ಲ ದಿಕ್ಕುಗಳಿಂದಲೂ ಆವರಿಸಿಕೊಂಡಿರುತ್ತಾನೆ ಮಿಂಚು ಇವರ ದೃಷ್ಟಿಯನ್ನು ಕಸಿದುಕೊಳ್ಳುವಂತಿದೆ ಅದು ಕಿಂಚಿತ್ ಬೆಳಗಿದಾಗಲೆಲ್ಲ ಅದರ ಬೆಳಕಿನಲ್ಲಿ ಇವರು ಸ್ವಲ್ಪ ದೂರ ನಡೆಯುತ್ತಾರೆ ಮತ್ತು ಇವರ ಮೇಲೆ ಕತ್ತಲಿಯು ಕವಿದಾಗ ಇವರು ನಿಂತು ಬಿಡುತ್ತಾರೆ ಅಲ್ಲಾಹು ಬಯಸಿದ್ದರೆ ಇವರ ಶ್ರವಣ ಮತ್ತು ದೃಷ್ಟಿಗಳನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತಿದ್ದನು ನಿಶ್ಚಯವಾಗಿ ವಲ್ಲಾಹನು ಪ್ರತಿಯೊಂದು ವಸ್ತುವಿನ ಮೇಲೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಹೇ ಜನರೇ ನಿಮ್ಮನ್ನೂ ನಿಮ್ಮ ಪೂರ್ವಿಕರನ್ನೂ ಸೃಷ್ಟಿಸಿದ ನಿಮ್ಮ ಪ್ರಭುವಿನ ದಾಸ್ಯ ಆರಾಧನೆ ಮಾಡಿರಿ ಹೀಗೆ ಮಾಡಿದರೆ ನೀವು ರಕ್ಷಣೆ ಹೊಂದಬಹುದು ಅವನೇ ಭೂಮಿಯನ್ನು ನಿಮಗೆ ಹಾಸನ್ನಾಗಿ ಹಾಸಿದನು ಆಕಾಶದ ಮೇಲ್ಛಾವಣಿ ಮಾಡಿದನು ಮೇಲ್ಭಾಗದಿಂದ ಮಳೆ ಸುರಿಸಿದನು ಅದರ ಮೂಲಕ ತರತರದ ಬೆಳೆಗಳನ್ನು ಉತ್ಪಾದಿಸಿ ನಿಮಗೆ ಆಹಾರ ಒದಗಿಸಿದನು ಇದನ್ನು ನೀವು ಅರಿತಿರುತ್ತಾ ಇತರರನ್ನು ಅಲ್ಲಾಹನಿಗೆ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡದಿರಿ ನಾವು ನಮ್ಮ ದಾಸನಿಗೆ ಅವತೀರ್ಣಗೊಳಿಸಿದ ಈ ಗ್ರಂಥವು ನಮ್ಮದೋ ಅಲ್ಲವೋ ಎಂಬ ವಿಷಯದಲ್ಲಿ ನಿಮಗೆ ಸಂದೇಹವಿದ್ದರೆ ಇದಕ್ಕೆ ಸರಿಸಮಾನವಾದ ಒಂದು ಅಧ್ಯಾಯವನ್ನಾದರೂ ರಚಿಸಿ ತನ್ನಿರಿ ನಿಮ್ಮೆಲ್ಲ ಸಾಕ್ಷಿಗಳನ್ನೂ ನಿಮ್ಮ ಸಹಾಯಕ್ಕಾಗಿ ಕರೆದು ತನ್ನಿರಿ ನೀವು ಸತ್ಯವಾದಿಗಳಾಗಿದ್ದರೆ ಈ ಕಾರ್ಯವನ್ನು ಮಾಡಿ ತೋರಿಸಿರಿ ಆದರೆ ನೀವು ಹಾಗೆ ಮಾಡದಿದ್ದಲ್ಲಿ ಮತ್ತು ಖಂಡಿತವಾಗಿಯೂ ನೀವು ಹಾಗೆಂದೂ ಮಾಡಲಾರಿದಿ. ಸತ್ಯ ನಿಷೇಧಿಗಳಿಗಾಗಿ ಹಾಗೂ ಮನುಷ್ಯರನ್ನು ಶಿಲೆಗಳನ್ನು ಇಂಧನವಾಗಿ ಉರಿಸುವ ಆ ನರಕವನ್ನು ಭಯಪಡಿರಿ ಪೈಗಂಬರರೆ ಈ ಗ್ರಂಥದ ಮೇಲೆ ವಿಶ್ವಾಸವಿಧಿಸಿ ಅದರಂತೆ ತಮ್ಮ ಕರ್ಮಗಳನ್ನು ಸರಿಪಡಿಸಿಕೊಳ್ಳುವವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಿವೆ ಎಂಬ ಸುವಾರ್ಥೆಯನ್ನು ಕೊಡಿರಿ ಆ ಉದ್ಯಾನಗಳ ಫಲಗಳು ಇಹಲೋಕದ ಫಲಗಳನ್ನು ಹೋಲುತ್ತಿರುವುವು ಅವರಿಗೆ ಆ ಫಲಗಳನ್ನು ತಿನ್ನಲು ಕೊಡಲಾದಾಗ ಅವರು ಇಂತಹ ಫಲಗಳೇ ಈ ಮುಂಚೆ ಭೂಲೋಕದಲ್ಲಿ ನಮಗೆ ಕೊಡಲಾಗುತ್ತಿದ್ದುವು ಎಂದು ಹೇಳುವರು ಅಲ್ಲಿ ಅವರಿಗೆ ಪರಿಶುದ್ಧ ಪತ್ನಿಯರಿರುವರು ಮತ್ತು ಅವರು ಅಲ್ಲಿ ಸದಾಕಾಲ ಇರುವರು ಅಹುದು ಅಲ್ಲಾಹನು ನುಸಿ ಅಥವಾ ಅದಕ್ಕಿಂತಲೂ ಕ್ಷುಲ್ಲಕ ವಸ್ತುವಿನ ಉಪಮೆ ಕೊಡುವ ಬಗ್ಗೆ ನಾಚುವುದಿಲ್ಲ ಸತ್ಯವನ್ನು ಸ್ವೀಕರಿಸುವವರು ಈ ಉಪಮೆಗಳನ್ನು ಕಂಡು ಇದು ಅವರ ಪ್ರಭುವಿನ ಕಡೆಯಿಂದಲೇ ಬಂದ ಪರಮಾರ್ಥವಾಗಿದೆ ಎಂದು ಗ್ರಹಿಸುತ್ತಾರೆ ಮತ್ತು ನಿಷೇಧಿಸುವವರು ಇವುಗಳನ್ನು ಕೇಳಿ ಇಂತಹ ಉಪಮಗಳೊಂದಿಗೆ ಅಲ್ಲಾಹನಿಗೇನು ಸಂಬಂಧ ಎನ್ನುತ್ತಾರೆ ಹೀಗೆ ಅಲ್ಲಾಹನು ಒಂದೇ ವಿಷಯದ ಮೂಲಕ ಅನೇಕರನ್ನು ಮಾರ್ಗಭ್ರಷ್ಟರನ್ನಾಗಿ ಮಾಡುತ್ತಾನೆ ಮತ್ತು ಅನೇಕರಿಗೆ ಸನ್ಮಾರ್ಗ ತೋರಿಸುತ್ತಾನೆ ಅವನು ಧರ್ಮಭ್ರಷ್ಟರನ್ನು ಮಾತ್ರ ಮಾರ್ಗಭ್ರಷ್ಟರನ್ನಾಗಿ ಮಾಡುತ್ತಾನೆ ಅಲ್ಲಾಹನ ಜೊತೆ ದೃಢವಾದ ಮಾಡಿಕೊಂಡ ಬಳಿಕ ಅದನ್ನು ಮುರಿದು ಹಾಕುವವರು ಅಲ್ಲಾಹನ್ನು ಜೋಡಿಸಲು ಆಜ್ಞಾಪಿಸಿದುದನ್ನು ಮುರಿದು ಹಾಕುವವರು ಮತ್ತು ಭೂಮಿಯ ಮೇಲೆ ಕ್ಷೋಭೆಯನ್ನುಂಟು ಮಾಡುವವರು ಯಥಾರ್ಥವಾಗಿ ಇವರೇ ನಷ್ಟಕ್ಕೊಳಗಾಗುವವರು ನೀವು ಅಲ್ಲಾಹನನ್ನು ಹೇಗೆ ನಿರಾಕರಿಸುತ್ತೀರಿ ನೀವಾದರೂ ನಿರ್ಜೀವಿಗಳಾಗಿದ್ದೀರಿ ಅವನು ನಿಮಗೆ ಜೀವವಿತ್ತನು ಇನ್ನು ಅವನೇ ನಿಮ್ಮ ಪ್ರಾಣ ಮತ್ತು ಅವನೇ ನಿಮಗೆ ಪುನರ್ಜೀವನ ನೀಡುವನು ತರುವಾಯ ನಿಮಗೆ ಆತನೆಡೆಗೆ ಮರಳಿ ಹೋಗಬೇಕಾಗಿದೆ ಭೂಮಿಯಲ್ಲಿರುವುದನ್ನೆಲ್ಲ ನಿಮಗಾಗಿಯೇ ಸೃಷ್ಟಿಸಿದವನು ಆತನೇ ಬಳಿಕ ಗಗನದೆಡೆ ಗಮನಹರಿಸಿ ಸಪ್ತಗಗನಗಳಿಗೆ ರೂಪು ಕೊಟ್ಟನು ಆತನು ಸಕಲ ವಿಷಯಗಳ ಜ್ಞಾನಿಯಾಗಿರುತ್ತಾನೆ ನಿಮ್ಮ ಪ್ರಭುವು ದೇವಚರರೊಡನೆ ನಾನು ಭೂಮಿಯಲ್ಲಿ ಒಬ್ಬ ಪ್ರತಿನಿಧಿಯನ್ನು ನೇಮಿಸಲಿದ್ದೇನೆ ಎಂದು ಹೇಳಿದ ಸಂದರ್ಭವನ್ನು ಕೊಂಚ ಊಹಿಸಿರಿ ಅವರು ಹೀಗೆ ನಿವೇದಿಸಿದರು ಭೂಮಿಯಲ್ಲಿ ಅದರ ವ್ಯವಸ್ಥೆಯನ್ನು ಕೆಡಿಸುವ ಹಾಗೂ ರಕ್ತಪಾತವೆಸಗುವವನನ್ನು ನೀನು ನೇಮಿಸುವೆಯಾ ನಾವಂತೂ ನಿನ್ನ ಗುಣಗಾನ ಮಾಡುತ್ತಿರುವುದರೊಂದಿಗೆ ನಿನ್ನನ್ನು ಸ್ತುತಿಸುತ್ತಲೂ ನಿನ್ನ ಪರಿಶುದ್ಧತೆಯನ್ನು ಕೊಂಡಾಡುತ್ತಲೂ ಇದ್ದೇವೆ ಆಗ ಆತನು ಹೇಳಿದನು ವಾಸ್ತವದಲ್ಲಿ ನೀವು ಅರಿಯದುದನ್ನು ನಾನು ಅರಿತಿದ್ದೇನೆ ಅನಂತರ ಅಲ್ಲಾಹನು ಆದಮರಿಗೆ ಸಕಲ ವಸ್ತುಗಳ ನಾಮಗಳನ್ನು ಕಲಿಸಿದನು ತರುವಾಯ ಅವರನ್ನು ದೇವಚರರ ಮುಂದೆ ತಂದು ಹೇಳಿದನು ಓರ್ವ ಪ್ರತಿನಿಧಿಯ ನೇಮಕದಿಂದ ವ್ಯವಸ್ಥೆಯು ಕೆಟ್ಟು ಹೋಗುವುದೆಂಬ ನಿಮ್ಮ ಭಾವನೆಯು ದಿಟವೆಂದಾದರೆ ಈ ವಸ್ತುಗಳ ಹೆಸರುಗಳನ್ನು ನನಗೆ ತಿಳಿಸಿರಿ ಅವರು ಹೇಳಿದರು ನೀನು ಮಹಾಮಹಿಮನು ನಮಗಂತು ನೀನು ಕಲಿಸಿಕೊಟ್ಟಷ್ಟು ಜ್ಞಾನ ಮಾತ್ರ ಇದೆ ನಿಶ್ಚಯವಾಗಿಯೂ ನೀನು ಜ್ಞಾನಪೂರ್ಣನೂ ಯುಕ್ತಿಪೂರ್ಣನೂ ಆಗಿರುತ್ತಿ ಆ ಅಲ್ಲಾಹು ಆದಮರೊಡನೆ ಇಂತೆಂದನು ನೀನು ಇವರಿಗೆ ಈ ವಸ್ತುಗಳ ಹೆಸರುಗಳನ್ನು ಹೇಳಿ ತೋರಿಸು ಆದಮರು ಅವರಿಗೆ ಅವುಗಳ ನಾಮಗಳನ್ನು ಹೇಳಿ ತೋರಿಸಿದರು ಆಗ ಅಲ್ಲಾಹನು ಹೀಗೆಂದನು ನಿಮಗೆ ಅಗೋಚರವಾಗಿರುವ ಆಕಾಶಗಳ ಮತ್ತು ಭೂಮಿಯ ಎಲ್ಲ ಯಥಾರ್ಥಗಳನ್ನು ನಾನು ಬಲ್ಲವನಾಗಿರುತ್ತೇನೆಂದು ನೀವು ಬಹಿರಂಗಗೊಳಿಸುವುದನ್ನು ಮರೆಮಾಚುವುದನ್ನೂ ನಾನು ಬಲ್ಲವನಾಗಿರುತ್ತೇನೆಂದು ನಿಮ್ಮಡನೆ ಹೇಳಿರಲಿಲ್ಲವೇ ತರುವಾಯ ಆದಮರ ಮುಂದೆ ಬಾಗಿರಿ ಎಂದು ನಾವು ದೇವಚರರಿಗೆ ಆಜ್ಞಾಪಿಸಿದಾಗ ಅವರೆಲ್ಲರೂ ಬಾಗಿದರು ಆದರೆ ಇಬಿಲೀಸನು ನಿರಾಕರಿಸಿದನು ಅವನು ತನ್ನ ಶ್ರೇಷ್ಠತೆಯ ದುರಹಂಕಾರದಲ್ಲಿ ಬಿದ್ದು ಅವಿದೇಯರಲ್ಲಾದನು ಆ ಬಳಿಕ ನಾವು ನೀನು ಮತ್ತು ನಿನ್ನ ಪತ್ನಿ ಇಬ್ಬರೂ ಸ್ವರ್ಗದಲ್ಲಿರಿ ಮತ್ತು ಅಲ್ಲಿ ನೀವು ಇಚ್ಛಿಸಿದ್ದೆಲ್ಲವನ್ನೂ ಬೇಕಷ್ಟು ಉಣ್ಣಿರಿ ಆದರೆ ಆ ವೃಕ್ಷವನ್ನು ಸಮೀಪಿಸಬಾರದು ಅನ್ಯಥಾ ಅಕ್ರಮಿಗಳಾಗಿವಿರಿ ಎಂದೆವು ಕೊನೆಗೆ ಶೈತಾನನು ಅವರಿಬ್ಬರನ್ನೂ ಆ ವೃಕ್ಷದ ಕಡೆಗೆ ಪ್ರೇರೇಪಿಸಿ ನಮ್ಮ ಆಜ್ಞಾಪಾಲನೆಯಿಂದ ತಡೆದುದಲ್ಲದೆ ಅವರು ಹಿಂದೆಯಿದ್ದ ಸ್ಥಿತಿಯಿಂದ ಅವರನ್ನು ಹೊರತಂದು ಬಿಟ್ಟನು ಆಗ ನೀವಿನ್ನು ಇಲ್ಲಿಂದ ಹೊರಗಿಳಿಯಿರಿ ನೀವು ಪರಸ್ಪರ ಶತ್ರುಗಳಾಗಿರುತ್ತೀರಿ ಮತ್ತು ನಿಮಗೆ ಒಂದು ನಿರ್ದಿಷ್ಟ ಕಾಲದವರೆಗೆ ಭೂಮಿಯ ಮೇಲಿದ್ದು ಅಲ್ಲಿ ಜೀವಿಸಬೇಕಾದೀತು ಎಂದು ನಾವು ಆಜ್ಞಾಪಿಸಿದೆವು ಆಗ ಆದಂ ತನ್ನ ಪ್ರಭುವಿನಿಂದ ಕೆಲವು ಮಾತುಗಳನ್ನು ಕಲಿತುಕೊಂಡು ಪಶ್ಚಾತ್ತಾಪ ಪ್ರಕಟಿಸಿದರು ಅದನ್ನು ಅವರ ಪ್ರಭುವು ಸ್ವೀಕರಿಸಿದನು ಏಕೆಂದರೆ ಅವನು ಮಹಾಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ನಾವಂದೆವು ನೀವೆಲ್ಲರೂ ಇಲ್ಲಿಂದ ಹೊರಗಿಳಿಯಿರಿ ಮುಂದೆ ನನ್ನ ಕಡೆಯಿಂದ ಮಾರ್ಗದರ್ಶನವು ನಿಮ್ಮ ಬಳಿ ಬಂದಾಗ ಯಾರು ಆ ಮಾರ್ಗದರ್ಶನದಂತ ನಡೆಯುವರೋ ಅವರಿಗೆ ಯಾವುದೇ ಭಯ ಮತ್ತು ಚಿಂತೆ ಇರಲಾರದು ಆ ಮಾರ್ಗದರ್ಶನವನ್ನು ಮಾನ್ಯ ಮಾಡಲು ನಿರಾಕರಿಸುವವರೂ ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸುವವರೂ ನರಕಾಗ್ನಿಯಲ್ಲಿ ಬೀಳುವವರಾಗಿದ್ದು ಅಲ್ಲಿ ಅವರು ಸದಾ ಇರುವರು ಓ ಇಸ್ರಾಯಿಲ್ ಸಂತತಿಯವರೇ ನಾನು ನಿಮಗೆ ದಯಪಾಲಿಸಿದ ನನ್ನ ಕೊಡುಗೆಗಳನ್ನು ಸ್ಮರಿಸಿರಿ ನನ್ನೊಡನೆ ನೀವು ಮಾಡಿದ ಕರಾರನ್ನು ಪೂರೈಸಿದರೆ ನಿಮ್ಮೊಡನೆ ಮಾಡಿದ್ದ ಕರಾರನ್ನು ನಾನೂ ಪೂರೈಸುವೆನು ಮತ್ತು ನನ್ನನ್ನು ಮಾತ್ರ ಭಯಪಡಿರಿ ನಾನು ಕಳುಹಿಸಿದ ಗ್ರಂಥದ ಮೇಲೆ ವಿಶ್ವಾಸವಿಡಿರಿ ಈ ಗ್ರಂಥವು ಈ ಮೊದಲೇ ನಿಮ್ಮ ಬಳಿಯಲ್ಲಿರುವ ಗ್ರಂಥವನ್ನು ಸಮರ್ಥಿಸುತ್ತದೆ ಆದುದರಿಂದ ಅದನ್ನು ನಿಷೇಧಿಸುವವರಲ್ಲಿ ನೀವೇ ಮೊದಲಿಗರಾಗಬೇಡಿರಿ ನನ್ನ ವಚನಗಳನ್ನು ಅಲ್ಪ ವಿಕ್ರಯಿಸಬೇಡಿರಿ ಮತ್ತು ನನ್ನ ಕ್ರೋಧಕ್ಕೆ ಭಯಪಡಿರಿ ಮಿಥ್ಯದ ಬಣ್ಣ ಬಳಿದು ಸತ್ಯವನ್ನು ಸಂದೇಹಾಸ್ಪದವನ್ನಾಗಿ ಮಾಡಬೇಡಿರಿ ಮತ್ತು ತಿಳಿದು ತಿಳಿದು ಸತ್ಯವನ್ನು ಬಚ್ಚಿಡಲು ಪ್ರಯತ್ನಿಸಬೇಡಿರಿ ನಮಾಜನ್ನು ಸಂಸ್ಥಾಪಿಸಿರಿ ಜಕಾತು ಕೊಡಿರಿ ಮತ್ತು ನನ್ನ ಮುಂದೆ ಬಾಗುವವರೊಂದಿಗೆ ನೀವೂ ಬಾಗಿರಿ ನೀವು ಇತರರಿಗೆ ಸನ್ಮಾರ್ಗವನ್ನನುಸರಿಸಲು ಉಪದೇಶ ನೀಡುತ್ತೀರಿ ಆದರೆ ನಿಮ್ಮನ್ನು ನೀವೇ ಮರೆತು ಬಿಡುತ್ತೀರಾ ನೀವು ದಿವ್ಯ ಗ್ರಂಥವನ್ನು ಪಠಿಸುತ್ತೀರಿ ನೀವೊಂದಿಷ್ಟು ಯೋಚಿಸುವುದಿಲ್ಲವೇ ಸಹನೆ ಮತ್ತು ನಮಾಜ್ಗಳಿಂದ ಸಹಾಯ ಪಡೆಯಿರಿ ಖಂಡಿತವಾಗಿಯೂ ನಮಾಜ್ ಅತ್ಯಂತ ಕಷ್ಟಕರ ಕಾರ್ಯ ಆದರೆ ಕಟ್ಟಕಡೆಗೆ ತನ್ನ ಪ್ರಭುವನ್ನು ಸಂಧಿಸಬೇಕೆಂದು ಆತನೆಡೆಗೆ ಮರಳಬೇಕೆಂದು ನಂಬಿರುವ ಆಜ್ಞಾಪಾಲಕ ದಾಸರಿಗೆ ಅದು ಕಷ್ಟಕರವಲ್ಲ ಓ ಇಸ್ರಾಯಿಲ್ ಸಂತತಿಯವರೇ ನಾನು ನಿಮಗೆ ದಯಪಾಲಿಸಿದ್ದ ನನ್ನ ಕೊಡುಗೆಗಳನ್ನು ಲೋಕದ ಎಲ್ಲ ಜನಾಂಗಗಳ ಮೇಲೆ ನಿಮಗೆ ಶ್ರೇಷ್ಠತೆ ದಯಪಾಲಿಸಿದ್ದುದನ್ನು ಸ್ಮರಿಸಿರಿ ಯಾರೂ ಯಾರಿಗೂ ಕಿಂಚಿತ್ತೂ ಸಹಾಯಕನಾಗದ ಆ ದಿನವನ್ನು ಭಯಪಡಿರಿ ಅಂದು ಯಾವನಿಂದಲೂ ಶಿಫಾರಸು ಸ್ವೀಕರಿಸಲಾಗದು ಯಾವನಿಂದಲೂ ಪರಿಹಾರ ಪಡೆದು ಬಿಡುಗಡೆ ಮತ್ತು ಅಪರಾಧಿಗಳಿಗೆ ಎಲ್ಲಿಂದಲೂ ಸಹಾಯವದಗದು. ಒದಗದು ನಾವು ನಿಮ್ಮನ್ನು ಫಿರ ಔನಿಯರ ದಾಸ್ಯದಿಂದ ವಿಮೋಚನೆಗೊಳಿಸಿದ ಕಾಲವನ್ನು ಸ್ಮರಿಸಿರಿ ಅವರು ನಿಮ್ಮನ್ನು ಘೋರ ಯಾತನೆಯಲ್ಲಿ ಸಿಲುಕಿಸಿದ್ದರು ನಿಮ್ಮ ಗಂಡು ಕೊಲೆ ಮಾಡುತ್ತಿದ್ದರು ಮತ್ತು ನಿಮ್ಮ ಹೆಣ್ಣು ಬದುಕಿರಲು ಬಿಡುತ್ತಿದ್ದರು ಆ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೊಂದು ದೊಡ್ಡ ಪರೀಕ್ಷೆ ಎದುರಾಗಿತ್ತು ನಾವು ಸಮುದ್ರವನ್ನು ಭೇದಿಸಿ ನಿಮಗಾಗಿ ದಾರಿ ಮಾಡಿಕೊಟ್ಟ ಸಂದರ್ಭವನ್ನು ಸ್ಮರಿಸಿರಿ ಬಳಿಕ ನಿಮ್ಮನ್ನು ಅದರೊಳಗಿಂದ ಸುರಕ್ಷಿತವಾಗಿ ಪಾರು ಮತ್ತು ನಿಮ್ಮ ಕಣ್ಣೆದುರಲ್ಲೇ ಫಿರ್ಅವಿನಿಯರನ್ನು ಮುಳುಗಿಸಿಬಿಟ್ಟೆವು ನಾವು ಮೂಸಾರನ್ನು ನಲವತ್ತು ಆಹೋರಾತ್ರಿಗಳ ಕರಾರಿನಂತೆ ಕರೆಸಿಕೊಂಡ ಸಂದರ್ಭವನ್ನು ಸ್ಮರಿಸಿರಿ ಅವರಿಲ್ಲದಿರುವಾಗ ನೀವು ಹಸುವಿನ ಕರುವನ್ನು ಆರಾಧ್ಯವನ್ನಾಗಿಸಿಬಿಟ್ಟಿರಿ ಆಗ ನೀವು ದೊಡ್ಡ ಅಕ್ರಮವನ್ನೇ ಆದರೆ ಇಷ್ಟಾಗಿಯೂ ಇನ್ನಾದರೂ ನೀವು ಕೃತಜ್ಞರಾಗಬಹುದೆಂದು ನಾವು ನಿಮ್ಮನ್ನು ಕ್ಷಮಿಸಿದೆವು ನೀವು ಅಕ್ರಮವೆಸಗುತ್ತಿದ್ದ ಅದೇ ವೇಳೆಯಲ್ಲಿ ನಿಮಗೆ ಸನ್ಮಾರ್ಗ ಲಭಿಸಲೆಂದು ಮೂಸಾರಿಗೆ ನಾವು ಗ್ರಂಥವನ್ನೂ ಫುರ್ಖಾನನ್ನೂ ನೀಡಿದ ಸಂದರ್ಭವನ್ನು ಸ್ಮರಿಸಿರಿ ಮೂಸಾ ಈ ಕೊಡುಗೆಯನ್ನು ತೆಗೆದುಕೊಂಡು ಮರಳಿ ಬಂದು ತನ್ನ ಜನಾಂಗದೊಡನೆ ಜನರೇ ನೀವು ಹಸುವಿನ ಕರುವನ್ನು ಆರಾಧ್ಯವನ್ನಾಗಿ ಸ್ವೀಕರಿಸಿ ನಿಜಕ್ಕೂ ನಿಮ್ಮ ಮೇಲೆ ದೊಡ್ಡ ಅಕ್ರಮವೆಸಗಿದಿರಿ ಆದುದರಿಂದ ನೀವು ನಿಮ್ಮ ಸೃಷ್ಟಿಕರ್ತನ ಮುಂದೆ ಪಶ್ಚಾತ್ತಾಪ ಮತ್ತು ನಿಮ್ಮ ಜೀವಗಳನ್ನು ನೀವೇ ಸಂಹರಿಸಿರಿ ಇದರಲ್ಲೇ ನಿಮ್ಮ ಸೃಷ್ಟಿಕರ್ತನ ಬಳಿ ನಿಮಗೆ ಒಳಿತಿದೆ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಆಗ ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು ನಿಶ್ಚಯವಾಗಿಯೂ ಆತನು ಬಹಳವಾಗಿ ಪಶ್ಚಾತ್ತಾಪ ಸ್ವೀಕರಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆ ನೀವು ಮೂಸಾರೊಡನೆ ಓ ಮೂಸಾ ಅಲ್ಲಾಹನನ್ನು ಅವನು ನಿಮ್ಮೊಡನೆ ಮಾತಾಡುತ್ತಿರುವುದನ್ನು ನಾವು ಕಣ್ಣಾರೆ ಕಾಣುವ ತನಕ ನಿಮ್ಮ ಮಾತಿನ ಮೇಲೆ ನಾವು ವಿಶ್ವಾಸವಿಡಲಾರೆವು ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಆಗ ನೀವು ನೋಡುತ್ತಿದ್ದಂತೆಯೇ ನಿಮ್ಮ ಮೇಲೊಂದು ಭೀಕರ ಸಿಡಿಲರಗಿತ್ತು ನೀವು ನಿರ್ಜೀವಿಗಳಾಗಿ ನೆಲಕ್ಕೆ ಉರುಳಿದಿರಿ ಆದರೆ ನೀವು ಈ ಉಪಕಾರದ ಬಳಿಕ ಕೃತಜ್ಞರಾಗಬಹುದೆಂದು ನಿಮ್ಮನ್ನು ನಾವು ಪುನರ್ಜೀವಗೊಳಿಸಿ ಎಬ್ಬಿಸಿದೆವು ನಾವು ನಿಮ್ಮ ಮೇಲೆ ಮೇಘದ ನೆರಳನ್ನು ಮಾಡಿದೆವು ಮಣ್ಣು ಮತ್ತು ಸಲ್ವಾಗಳ ಆಹಾರವನ್ನು ನಿಮಗೆ ಒದಗಿಸಿದೆವು ಮತ್ತು ನಾವು ನಿಮಗೆ ದಯಪಾಲಿಸಿರುವ ಶುದ್ಧವಾದ ಪದಾರ್ಥಗಳನ್ನು ಉಣ್ಣಿರಿ ಎಂದೆವು ಆದರೆ ನಿಮ್ಮ ಪೂರ್ವಿಕರು ಅಕ್ರಮವೆಸಗಿದ್ದುದು ನಮ್ಮ ಮೇಲಲ್ಲ ಅವರು ತಮ್ಮ ಮೇಲೆಯೇ ಅಕ್ರಮವೆಸಗಿದ್ದರು ನಾವು ನಿಮ್ಮೊಡನೆ ನಿಮ್ಮ ಮುಂದಿರುವ ಆ ಗ್ರಾಮದೊಳಗೆ ಪ್ರವೇಶಿಸಿದಿ ನಿಮಗೆ ಇಷ್ಟ ಬಂದಂತೆ ಅದರ ಉತ್ಪನ್ನವನ್ನು ಸವಿಯಿರಿ ಆದರೆ ಗ್ರಾಮದ ದ್ವಾರದೊಳಗೆ ಒಡಮಡುತ್ತಾ ಪ್ರವೇಶಿಸಿರಿ ಮತ್ತು ಹಿತ್ತ ಹಿತ್ತ ಎನ್ನುತ್ತಾ ಹೋಗಬೇಕು ನಾವು ನಿಮ್ಮ ಪಾಪಗಳನ್ನು ಕ್ಷಮಿಸುವೆವು ಮತ್ತು ಸದ್ಭಕ್ತರಿಗೆ ಇನ್ನಷ್ಟು ಅನುಗ್ರಹಗಳನ್ನು ನೀಡುವೆವು ಎಂದ ಸಂದರ್ಭವನ್ನು ಸ್ಮರಿಸಿರಿ ಆದರೆ ಅಕ್ರಮಿಗಳು ಅವರೊಡನೆ ಹೇಳಲಾಗಿದ್ದ ಮಾತನ್ನು ಬದಲಾಯಿಸಿ ಏನಕ್ಕೇನೋ ಮಾಡಿಬಿಟ್ಟರು ಕೊನೆಗೆ ನಾವು ಅಕ್ರಮವೆಸಗಿದವರ ಮೇಲೆ ಆಕಾಶದಿಂದ ಯಾತನೆಯನ್ನು ಇಳಿಸಿದೆವು ಅದು ಅವರು ಮಾಡುತ್ತಿದ್ದ ಆಜ್ಞೋಲ್ಲಂಘನೆಗಳಿಗೆ ಶಿಕ್ಷೆಯಾಗಿತ್ತು ಮೂಸಾ ತಮ್ಮ ಜನಾಂಗಕ್ಕಾಗಿ ಜಲವನ್ನು ಬೇಡಿದ ಸಂದರ್ಭವನ್ನು ಸ್ಮರಿಸಿರಿ ಆಗ ನಾವು ಹೇಳಿದೆವು ನಿಮ್ಮ ಲಾಠಿಯಿಂದ ಆ ಬಂಡೆಯ ಮೇಲೆ ಹೊಡೆಯಿರಿ ಆ ಪ್ರಕಾರ ಅದರಿಂದ ಹನ್ನೆರಡು ಚಿಲುಮೆಗಳು ಹೊರಚಿಮ್ಮಿದವು ಪ್ರತಿಯೊಂದು ಗೋತ್ರದವರು ತಾವು ನೀರು ಪಡೆಯಬೇಕಾದ ಸ್ಥಳವನ್ನು ಅರಿತುಕೊಂಡರು ಅಲ್ಲಾಹನು ಕರುಣಿಸಿದ ಆಹಾರವನ್ನು ತಿನ್ನಿರಿ ಕುಡಿಯಿರಿ ಮತ್ತು ಭೂಮಿಯ ಮೇಲೆ ಅಶಾಂತಿಯನ್ನುಂಟು ಎಂದು ಆಗ ಬೋಧಿಸಲಾಗಿತ್ತು ಮೂಸರವರೇ ನಾವು ಒಂದೇ ವಿಧದ ಆಹಾರವನ್ನು ಸಹಿಸಲಾರೆವು ಭೂಮಿಯಲ್ಲಿ ಬೆಳೆಯುವ ಹರಿವೆ ಕಾಯಿಪಲ್ಲೆ ಗೋಧಿ ಬೇಳೆ ನೀರುಳ್ಳಿ ಇತ್ಯಾದಿಗಳನ್ನು ನಮಗಾಗಿ ಉಂಟು ನೀವು ನಿಮ್ಮ ಪ್ರಭುವಿನೊಡನೆ ಪ್ರಾರ್ಥಿಸಿರಿ ಎಂದು ನೀವು ಹೇಳಿದುದನ್ನು ಸ್ಮರಿಸಿರಿ ಆಗ ಮೂಸಾ ಹೇಳಿದರು ನೀವು ಉತ್ಕೃಷ್ಟವಾದ ವಸ್ತುಗಳ ಬದಲು ನಿಕೃಷ್ಟ ವಸ್ತುಗಳನ್ನು ಬಯಸುವಿರಾ ಹಾಗಿದ್ದರೆ ನೀವು ಯಾವುದಾದರೊಂದು ಪಟ್ಟಣದಲ್ಲಿ ಹೋಗಿ ವಾಸಿಸಿರಿ ನೀವು ಕೇಳುತ್ತಿರುವುದೆಲ್ಲ ಅಲ್ಲಿ ಸಿಗುವುದು ಕೊನೆಗೆ ನಿಂದೆ ಮತ್ತು ದಾರಿದ್ರ್ಯಗಳು ಅವರನ್ನಾವರಿಸಿದವು ಮತ್ತು ಅವರು ಅಲ್ಲಾಹನ ಕ್ರೋಧಕ್ಕೆ ಪಾತ್ರರಾದರು ಇದೆಲ್ಲ ಅವರು ಅಲ್ಲಾಹನ ವಚನಗಳನ್ನು ನಿರಾಕರಿಸುತ್ತಿದ್ದುದರ ಮತ್ತು ಪ್ರವಾದಿಗಳನ್ನು ಅನ್ಯಾಯವಾಗಿ ಕೊಲೆಗೈಯುತ್ತಿದ್ದುದರ ಫಲವಾಗಿತ್ತು ಇದು ಅವರ ಆಜ್ಞೋಲ್ಲಂಘನೆಯ ಮತ್ತು ಧರ್ಮ ಸೀಮೋಲ್ಲಂಘನೆ ಮಾಡುತ್ತಲೇ ಸಾಗುತ್ತಿದ್ದುದರ ಪರಿಣಾಮವಾಗಿತ್ತು ನಿಶ್ಚಯವಾಗಿಯೂ ಪೈಗಂಬರರನ್ನು ನಂಬುವವರಿರಲಿ ಯಹೂದಿಯರಿರಲಿ ಕ್ರೈಸ್ತರಿರಲಿ ಸಭೆಯನರಿರಲಿ ಯಾರು ಅಲ್ಲಾಹು ಮತ್ತು ಪುನರುತ್ಥಾನ ದಿನದ ಮೇಲೆ ವಿಶ್ವಾಸವಿಟ್ಟು ಸತ್ಕರ್ಮಗಳನ್ನು ಮಾಡುವರೋ ಅವರಿಗೆ ಅದರ ಪ್ರತಿಫಲವೂ ಅವರ ಪ್ರಭುವಿನ ಬಳಿ ಇದ್ದೇ ಇದೆ ಅವರಿಗೆ ಯಾವ ಭಯವೂ ವ್ಯಥೆಯೂ ಇಲ್ಲ ನಾವು ತೂರು ಪರ್ವತವನ್ನು ನಿಮ್ಮ ಮೇಲೆ ಎತ್ತಿಹಿಡಿದು ನಿಮ್ಮಿಂದ ಬಲವಾದ ಕರಾರನ್ನು ಪಡೆದು ನಿಮಗೆ ನೀಡಲಾಗುತ್ತಿರುವ ಗ್ರಂಥವನ್ನು ಭದ್ರವಾಗಿ ಆಧರಿಸಿಕೊಳ್ಳಿರಿ ಮತ್ತು ಅದರಲ್ಲಿ ಉಲ್ಲೇಖಿಸಿರುವ ಆಜ್ಞೆಗಳನ್ನೂ ಬೋಧನೆಗಳನ್ನು ನೆನಪಿಟ್ಟುಕೊಳ್ಳಿರಿ ಅದರ ಮೂಲಕವೇ ನೀವು ಧರ್ಮನಿಷ್ಠೆಯ ಪಥದಲ್ಲಿ ನಡೆಯಬಲ್ಲಿರಿ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಆದರೆ ಆ ಬಳಿಕ ನೀವು ನಿಮ್ಮ ಕರಾರಿನಿಂದ ವಿಮುಖರಾದಿರಿ ಆದರೂ ಅಲ್ಲಾಹನ ಅನುಗ್ರಹವು ದಯೆಯೂ ನಿಮ್ಮನ್ನು ಬಿಡಲಿಲ್ಲ ಅನ್ಯಥಾ ನೀವು ಎಂದೋ ನಾಶವಾಗುತ್ತಿದ್ದಿರಿ. ನಿಮ್ಮ ಜನಾಂಗದವರ ಪೈಕಿ ಸಪ್ತಿನ ನಿಯಮವನ್ನು ಮುರಿದವರ ವಿಷಯ ನಿಮಗೆ ತಿಳಿದೇ ಇದೆ ನಾವು ಅವರೊಡನೆ ನೀವು ಕಪಿಗಳಾಗಿರಿ ಮತ್ತು ಎಲ್ಲ ಕಡೆಗಳಿಂದಲೂ ಧಿಕ್ಕರಿಸಲ್ಪಡುವ ಸ್ಥಿತಿಯಲ್ಲಿ ನೀವಿರಿ ಎಂದು ಹೇಳಿದೆವು ಹೀಗೆ ನಾವು ಆ ಘಟನೆಯನ್ನು ಅಂದಿನವರಿಗೂ ಮುಂದಿನವರಿಗೂ ಒಂದು ನಿದರ್ಶನವನ್ನಾಗಿಯೂ ಭಯಪಡುವವರಿಗೆ ಉಪದೇಶವನ್ನಾಗಿಯೂ ಮಾಡಿದೆವು ಮೂಸಾ ತನ್ನ ಜನಾಂಗದೊಡನೆ ಒಂದು ಗೋವನ್ನು ಬಲಿದಾನ ಕೊಡಲು ಅಲ್ಲಾಹನು ನಿಮಗೆ ಆಜ್ಞಾಪಿಸುತ್ತಾನೆ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಅವರಂದರು ನೀವು ನಮ್ಮನ್ನು ಅಣಕಿಸುತ್ತೀರಾ ಆಗ ಮೂಸ ಮೂಢರಂತಾಡುವುದರ ಬಗೆಗೆ ನಾನು ಅಲ್ಲಾಹನ ಅಭಯವನ್ನು ಯಾಚಿಸುತ್ತೇನೆ ಎಂದರು ಅವರಂದರು ಆ ಗೋವಿನ ಸ್ವಲ್ಪ ವಿವರವನ್ನು ನಮಗೆ ತಿಳಿಸಿಕೊಡಬೇಕೆಂದು ನಿಮ್ಮ ಪ್ರಭುವಿನೊಡನೆ ಬೇಡಿರಿ ಆಗ ಮೂಸ ಆ ಗೋವು ಹೆಚ್ಚು ಪ್ರಾಯವಾದುದು ಆಗಿರಬಾರದು ಎಳೆ ಕರುವೂ ಆಗಿರಬಾರದು ನಡು ಹರೆಯದ್ದಾಗಿರಬೇಕೆಂದು ಅಲ್ಲಾಹು ಆಜ್ಞಾಪಿಸುತ್ತಾನೆ ಆದ ಕಾರಣ ನಿಮಗೆ ಆಜ್ಞಾಪಿಸಿದಂತೆ ವರ್ತಿಸಿರಿ ಎಂದರು ಮತ್ತೆ ಅವರು ಅದರ ಬಣ್ಣ ಯಾವುದಾಗಿರಬೇಕೆಂದು ನಿಮ್ಮ ಪ್ರಭುವಿನೊಡನೆ ಕೇಳಿರಿ ಎಂದರು ಆಗ ಮೂಸ ಅದು ಪ್ರೇಕ್ಷಕರ ಕಣ್ಮನಗಳನ್ನು ತಣಿಸುವಂತಹ ಹೊಂಬಣ್ಣದ ಗೋವಾಗಿರಬೇಕೆಂದು ಅವನು ಹೇಳುತ್ತಾನೆ ಎಂದರು ಪುನಃ ಅವರು ಅದು ಯಾವ ತರದ್ದೆಂದು ಸ್ಪಷ್ಟವಾಗಿ ವಿವರಿಸಲಿ ಅದನ್ನು ಗುರುತಿಸುವ ಬಗೆಗೆ ನಮಗೆ ಬಹಳ ಸಂದೇಹ ಅಲ್ಲಾಹನು ಇಚ್ಛಿಸಿದರೆ ನಾವು ಅದನ್ನು ಗುರುತಿಸುವೆವು ಎಂದರು ಆಗ ಮೂಸ ಆ ಗೋವು ಉಳುವುದಕ್ಕಾಗಲಿ ಕೃಷಿಗೆ ನೀರತ್ತಲಿಕ್ಕಾಗಲಿ ಯಾವ ಸೇವೆಗೂ ಉಪಯೋಗಿಸಲ್ಪಡದ್ದು ಸರ್ವಾಂಗ ಸಂಪೂರ್ಣವೂ ದೋಷರಹಿತವೂ ಆಗಿರಬೇಕೆಂದು ಆತನು ಹೇಳುತ್ತಾನೆ ಎಂದು ಉತ್ತರವಿತ್ತರು ಆಗ ಅವರು ಈಗ ನೀವು ಅದರ ಸರಿಯಾದ ಪರಿಚಯ ಮಾಡಿಕೊಟ್ಟಿರಿ ಎಂದು ಸಾರಿದರು ಆ ಬಳಿಕ ಅವರು ಅದರ ಬಲಿದಾನ ಮಾಡಿದರು ಅನ್ಯಥಾ ಅವರು ಹಾಗೆ ಮಾಡುವಂತೆ ತೋರುತ್ತಿರಲಿಲ್ಲ ನೀವು ಒಬ್ಬನನ್ನು ಕೊಲೆ ಮಾಡಿ ಆ ಬಳಿಕ ಜಗಳಾಡಲಿಕ್ಕೂ ಒಬ್ಬರಿನ್ನೊಬ್ಬರ ಮೇಲೆ ಆರೋಪ ಹೊರಿಸಲಿಕ್ಕೂ ತೊಡಗಿದ ಆ ಸಂದರ್ಭ ನಿಮಗೆ ನೆನಪಿದೆಯೇ ಆದರೆ ನೀವು ಬಚ್ಚಿಟ್ಟದ್ದನ್ನು ಬಯಲಿಗಳೆಯಬೇಕೆಂದು ಅಲ್ಲಾಹು ನಿರ್ಧರಿಸಿದ್ದನು ಆಗ ನಾವು ಕೊಲ್ಲಲ್ಪಟ್ಟವನ ಶವಕ್ಕೆ ಅದರ ಮಾಂಸದ ಒಂದು ಭಾಗದಿಂದ ತಟ್ಟಿರಿ ಎಂದು ಆಜ್ಞಾಪಿಸಿದೆವು ನೋಡಿರಿ ಇದೇ ರೀತಿ ಅಲ್ಲಾಹು ಮೃತರನ್ನು ಸಜೀವಗೊಳಿಸುತ್ತಾನಲ್ಲದೆ ನಿಮಗೆ ವಿವೇಚಿಸಲಿಕ್ಕಾಗಿ ತನ್ನ ದೃಷ್ಟಾಂತಗಳನ್ನು ತೋರಿಸಿಕೊಡುತ್ತಾನೆ ಆದರೆ ಇಂತಹ ದೃಷ್ಟಾಂತಗಳನ್ನು ಕಂಡ ನಿಮ್ಮ ಹೃದಯಗಳು ಕಠೋರವಾದವು ಕಲ್ಲು ಬಂಡೆಗಳಂತೆ ಮಾತ್ರವಲ್ಲ ಕಾಠಿಣ್ಯದಲ್ಲಿ ಅವುಗಳಿಗಿಂತಲೂ ಅಧಿಕ ಏಕೆಂದರೆ ಕೆಲವು ಕಲ್ಲುಗಳಿಂದ ಚಿಲುಮೆಗಳು ಚಿಮ್ಮಿ ಹರಿಯುತ್ತವೆ ಕೆಲವು ಒಡೆಯುತ್ತವೆ ಮತ್ತು ಅವಗಳಿಂದ ನೀರು ಹರಿದು ಬರುತ್ತದೆ ಕೆಲವು ದೇವಭಯದಿಂದ ಕಂಪಿಸಿ ಉರುಳಿ ಬೀಳುತ್ತವೆ ಅಲ್ಲಾಹು ನಿಮ್ಮ ಕರ್ಮಗಳ ಬಗ್ಗೆ ಅಲಕ್ಷ್ಯನಾಗಿಲ್ಲ ಓ ಮುಸ್ಲಿಮರೇ ಇವರು ನಿಮ್ಮ ಆಹ್ವಾನದ ಮೇಲೆ ವಿಶ್ವಾಸವಿಧಿಸುವರೆಂದು ನಿರೀಕ್ಷಿಸುತ್ತೀರಾ ವಸ್ತುತಃ ಅವರ ಪೈಕಿ ಒಂದು ವರ್ಗವು ಅಲ್ಲಾಹನ ವಾಣಿಯನ್ನು ಕೇಳಿ ಅದನ್ನು ಚೆನ್ನಾಗಿ ಅರಿತುಕೊಂಡ ಬಳಿಕವು ಬೇಕು ಬೇಕೆಂದೇ ಅದರಲ್ಲಿ ಪರಿವರ್ತನೆ ಮಾಡುವ ರೂಢಿಯನ್ನಿಟ್ಟುಕೊಂಡಿತು ಅವರು ಪ್ರವಾದಿ ಮೊಹಮ್ಮದರ ಮೇಲೆ ವಿಶ್ವಾಸವಿಟ್ಟವರನ್ನು ಸಂಧಿಸಿದಾಗ ನಾವು ಅವರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ ಎನ್ನುತ್ತಾರೆ ಆದರೆ ಅವರೇ ಪರಸ್ಪರ ಏಕಾಂತದಲ್ಲಿ ಭೇಟಿಯಾದಾಗ ನೀವು ಮೂರ್ಖರಾಗಿದ್ದೀರಾ ಅಲ್ಲಾಹು ನಿಮಗೆ ವ್ಯಕ್ತಗೊಳಿಸಿದ ಸಂಗತಿಯನ್ನು ಅವರಿಗೆ ಹೇಳಿಕೊಟ್ಟು ಅವರು ಅದನ್ನೇ ನಿಮ್ಮ ಪ್ರಭುವಿನ ಬಳಿ ನಿಮ್ಮ ವಿರುದ್ಧ ಆಧಾರವಾಗಿ ತರುವಂತೆ ಮಾಡುತ್ತೀರಾ ಎನ್ನುತ್ತಾರೆ ಅವರ ಬಚ್ಚಿಡುವುದನ್ನು ಬಹಿರಂಗಗೊಳಿಸುವುದನ್ನು ಅಲ್ಲಾಹನು ಅರಿಯುತ್ತಾನೆಂದು ಅವರಿಗೆ ತಿಳಿದಿಲ್ಲವೇ ಅವರ ಪೈಕಿ ಇನ್ನೊಂದು ಪಂಗಡವು ನಿರಕ್ಷರಿಗಳದ್ದಿದೆ ಅವರು ಗ್ರಂಥಜ್ಞಾನವನ್ನೇನೂ ಹೊಂದಿರುವುದಿಲ್ಲ ಕೇವಲ ತಮ್ಮ ನಿರಾಧಾರ ಭರವಸೆ ಹಾಗೂ ಆಕಾಂಕ್ಷೆಗಳಲ್ಲಿದ್ದುಕೊಂಡು ಕೆಲವು ಊಹಾಪೋಹೆಗಳಲ್ಲೇ ನಿರತರಾಗಿದ್ದಾರೆ ಆದುದರಿಂದ ಸ್ವಹಸ್ತಗಳಿಂದ ಧಾರ್ಮಿಕ ಗ್ರಂಥಗಳನ್ನು ಬರೆದು ಅದರಿಂದ ತುಚ್ಛ ಪ್ರತಿಫಲ ಪಡೆಯುವ ಸಲುವಾಗಿ ಇದು ಅಲ್ಲಾಹನ ಕಡೆಯಿಂದ ಬಂದಿದೆ ಎಂದು ಹೇಳುವವರಿಗೆ ವಿನಾಶಕಾದಿದೆ ಅವರ ಕೈಗಳಿಂದ ಬರೆಯಲ್ಪಟ್ಟಿರುವ ಕೃತಿಯೂ ಅವರ ಪಾಲಿಗೆ ವಿನಾಶಕಾರಿಯಾಗಿದೆ ಮತ್ತು ಅವರ ಈ ಸಂಪಾದನೆಯೂ ಅವರಿಗೆ ವಿನಾಶಕಾರಿಯಾಗಿದೆ ಅವರು ನಮಗೆ ಸಿಕ್ಕಿದರೂ ಕೇವಲ ಕೆಲವೇ ದಿನಗಳ ಶಿಕ್ಷೆ ಸಿಗಬಹುದಷ್ಟೇ ಹೊರತು ನರಕಾಗ್ನಿಯು ನಮ್ಮನ್ನು ಎಂದೂ ಸೋಂಕದು ಎನ್ನುತ್ತಾರೆ ಅವರೊಡನೆ ಕೇಳಿರಿ ಅಲ್ಲಾಹನಿಗೆ ಉಲ್ಲಂಘಿಸಲಾಗದಂತಹ ಕರಾರನ್ನೇನಾದರೂ ನೀವು ಅವನಿಂದ ಪಡೆದುಕೊಂಡಿರುತ್ತೀರಾ ಅಥವಾ ನಿಮಗೆ ತಿಳಿಯದ ವಿಷಯವನ್ನು ನೀವು ಅಲ್ಲಾಹನ ಮೇಲೆ ಹೊರಿಸಿ ಹೇಳುತ್ತಿರುವಿರಾ ನಿಮ್ಮನ್ನು ನರಕಾಗ್ನಿಯು ಸ್ಪರ್ಶಿಸಲಾರದೇಕೆ ಪಾಪ ಗಳಿಸುವವರು ಪಾಪಕರ್ಮಗಳಿಂದ ಆವರಿಸಲ್ಪಟ್ಟವರು ಯಾರೇ ಇರಲಿ ಅವರು ನರಕದವರು ಮತ್ತು ಸದಾ ನರಕದಲ್ಲೇ ಇರುವರು ವಿಶ್ವಾಸವಿಟ್ಟು ಸತ್ಕರ್ಮಗಳನ್ನು ಮಾಡುವವರೇ ಸ್ವರ್ಗದವರು ಮತ್ತು ಅವರು ಸದಾ ಸ್ವರ್ಗದಲ್ಲಿರುವರು ಅಲ್ಲಾಹನ ಹೊರತು ಬೇರೆ ಯಾರ ದಾಸ್ಯ ಆರಾಧನೆಯನ್ನೂ ಮಾಡಬಾರದೆಂದು ಮಾತಾಪಿತರು ಬಂಧು ಬಳಗದವರು ಅನಾಥರು ಮತ್ತು ನಿರ್ಗತಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ಜನರೊಡನೆ ಒಳ್ಳೆಯ ಮಾತುಗಳನ್ನಾಡಬೇಕೆಂದು ನಮಾಜನ್ನು ಸಂಸ್ಥಾಪಿಸಬೇಕೆಂದು ಜಕಾತು ಕೊಡಬೇಕೆಂದು ನಾವು ಇಸ್ರಾಯಿಲ್ ಸಂತತಿಯವರಿಂದ ಬಲವಾದ ಕರಾರನ್ನು ಪಡೆದ ಆ ಸಂದರ್ಭವನ್ನು ಸ್ಮರಿಸಿರಿ ಆದರೆ ಕೆಲವೇ ಮಂದಿಯ ಹೊರತು ನೀವೆಲ್ಲರೂ ಆ ಕರಾರಿನಿಂದ ವಿಮುಖರಾದಿರಿ ಇಂದಿಗೂ ವಿಮುಖರಾಗಿಯೇ ಇದ್ದೀರಿ ನೀವು ಪರಸ್ಪರ ರಕ್ತಪಾತ ಮಾಡಬಾರದೆಂದು ಪರಸ್ಪರರನ್ನು ಗ್ರಹಬಾಹಿರನ್ನಾಗಿ ಮಾಡಬಾರದೆಂದು ನಾವು ನಿಮ್ಮೊಡನೆ ಬಲವಾದ ಕರಾರನ್ನು ಪಡೆದ ಆ ಸಂದರ್ಭವನ್ನೂ ಸ್ಮರಿಸಿರಿ ನೀವು ಅದನ್ನು ಒಪ್ಪಿಕೊಂಡಿದ್ದೀರಿ ಅದಕ್ಕೆ ನೀವೇ ಸಾಕ್ಷಿಗಳಾಗಿರುತ್ತೀರಿ ಆದರೆ ಈಗ ನೀವೇ ನಿಮ್ಮ ಬಂಧುಬಳಗದವರ ಕೊಲೆಗೈಯ್ಯುತ್ತೀರಲ್ಲದೆ ನಿಮ್ಮೊಳಗಿನವರನ್ನೇ ಗ್ರಹಬಾಹಿರನ್ನಾಗಿ ಮಾಡುತ್ತೀರಿ ಅವರ ವಿರುದ್ಧ ಅಕ್ರಮ ಗುಂಪುಗಾರಿಕೆ ಮಾಡಿಕೊಳ್ಳುತ್ತೀರಿ ಅವರ ಯುದ್ಧ ಸೆರೆಯಾಳುಗಳಾಗಿ ಬಂದಾಗ ಅವರ ವಿಮೋಚನೆಗಾಗಿ ವಿಮೋಚನಾ ಮೌಲ್ಯ ಪಡೆದೇ ಅವರನ್ನು ಬಿಡುತ್ತೀರಿ ವಸ್ತುತಃ ಅವರನ್ನು ಗ್ರಹಬಾಹಿರನ್ನಾಗಿ ಮಾಡುವುದನ್ನೇ ನಿಮಗೆ ನಿಷೇಧಿಸಲಾಗಿತ್ತು ನೀವೇನು ಗ್ರಂಥದ ಒಂದಂಶದ ಮೇಲೆ ವಿಶ್ವಾಸವಿಟ್ಟು ಇನ್ನೊಂದಂಶವನ್ನು ನಿಷೇಧಿಸುತ್ತೀರಾ ನಿಮ್ಮ ಪೈಕಿ ಹೀಗೆ ಮಾಡುವವರ ಶಿಕ್ಷೆಯು ಇಹದಲ್ಲಿ ಅವಮಾನಿತ ಜೀವನವೂ ಪರದಲ್ಲಿ ಘೋರ ಯಾತನೆಯ ಕಡೆಗೆ ತಳ್ಳಲ್ಪಡುವುದೂ ಆಗಿರಬೇಕಲ್ಲದೆ ಇನ್ನೇನು ನೀವು ಮಾಡುವುದರ ಬಗ್ಗೆ ಅಲ್ಲಾಹನು ಅಶ್ರದ್ಧನಲ್ಲ ಇವರು ತಮ್ಮ ಪರಲೋಕವನ್ನು ಮಾರಿ ಇಹಲೋಕವನ್ನು ಖರೀದಿಸಿದವರು ಆದುದರಿಂದ ಇವರ ಶಿಕ್ಷೆಯಲ್ಲಿ ಲೇಷ ಮಾತ್ರವೂ ಕಡಿಮೆಯಾಗದು ಮತ್ತು ಅವರಿಗೆ ಯಾವ ಸಹಾಯವೂ ಒದಗದು ನಾವು ಮೂಸಾರಿಗೆ ಗ್ರಂಥವನ್ನು ಕೊಟ್ಟೆವು ತರುವಾಯ ನಿರಂತರ ಸಂದೇಶವಾಹಕರನ್ನು ಕಳುಹಿಸಿದೆವು ಕೊನೆಗೆ ವ್ಯಕ್ತವಾದ ದೃಷ್ಟಾಂತಗಳನ್ನು ಕೊಟ್ಟು ಮರಿಯಮರ ಪುತ್ರ ಈಸಾರನ್ನು ಕಳುಹಿಸಿ ಪವಿತ್ರಾತ್ಮನ ಮೂಲಕ ಅವರಿಗೆ ಸಹಾಯ ನೀಡಿದೆವು ದೇವ ಸಂದೇಶವಾಹಕರು ನಿಮ್ಮ ಚಿತ್ತಾಕಾಂಕ್ಷೆಗಳಿಗೆ ವಿರೋಧವಾದುದನ್ನು ನಿಮಗೆ ತಂದಾಗಲೆಲ್ಲ ನೀವು ಅವರಿಗೆದರೂ ಉದ್ದಟತನವನ್ನೇ ತೋರಿದಿರಲ್ಲವೇ ಕೆಲವರನ್ನು ಸುಳ್ಳಾಗಿಸಿದಿರಿ ಇನ್ನು ಕೆಲವರನ್ನು ವಧಿಸಿಬಿಟ್ಟಿರಿ ಅವರು ನಮ್ಮ ಹೃದಯಗಳು ಭದ್ರವಾಗಿವೆ ಎನ್ನುತ್ತಾರೆ ಹಾಗಲ್ಲ ವಾಸ್ತವದಲ್ಲಿ ಅವರ ಸತ್ಯ ನಿಷೇಧದ ಕಾರಣದಿಂದಾಗಿ ಅವರ ಮೇಲೆ ಅಲ್ಲಾಹನ ಅಭಿಶಾಪ ಬಿದ್ದಿದೆ ಆದುದರಿಂದ ಅವರು ಸ್ವಲ್ಪವೇ ವಿಶ್ವಾಸವಿರಿಸುತ್ತಾರೆ ಇದೀಗ ಅಲ್ಲಾಹನ ಅವರ ಬಳಿಗೆ ಬಂದ ಗ್ರಂಥದ ಬಗೆಗೆ ಅವರ ವರ್ತನೆ ಹೇಗಿದೆ ಅವರ ಬಳಿ ಮೊದಲೇ ಇದ್ದ ಗ್ರಂಥವನ್ನು ಅದು ದೃಢೀಕರಿಸಿದ್ದಾಗಿಯೂ ಅದು ಬರುವುದಕ್ಕೆ ಮುಂಚೆ ಸತ್ಯ ನಿಷೇಧಿಗಳೆದುರು ವಿಜಯಕ್ಕಾಗಿ ಅವರೇ ಪ್ರಾರ್ಥಿಸುತ್ತಿದ್ದಾಗಿಯೂ ಅದು ಅವರಬಳಿ ಬಂದಾಗ ಅದನ್ನು ಅವರು ಗುರುತಿಸಿಕೊಂಡರೂ ನಿಷೇಧಿಸಿಯೇ ಬಿಟ್ಟರು ಸತ್ಯ ನಿಷೇಧಿಗಳ ಮೇಲೆ ಅಲ್ಲಾಹನ ಅಭಿಶಾಪವಿದೆ ಅವರು ಅದೆಂತಹ ನಿಕೃಷ್ಟ ವಿಧಾನದಿಂದ ತಮ್ಮ ಮನಸ್ಸುಗಳನ್ನು ಸಮಾಧಾನಪಡಿಸುತ್ತಾರೆ ಅಲ್ಲಾಹನೂ ತನ್ನ ಅನುಗ್ರಹಗಳಾದ ದಿವ್ಯವಾಣಿ ಮತ್ತು ಪ್ರವಾದಿತ್ವವನ್ನು ತನ್ನ ದಾಸರ ಪೈಕಿ ತನಗಿಷ್ಟಬಂಧವನಿಗೆ ಅನುಗ್ರಹಿಸಿದನೆಂಬ ದ್ವೇಷದಿಂದ ಮಾತ್ರ ಅವನು ಅವತೀರ್ಣಗೊಳಿಸಿದ ಮಾರ್ಗದರ್ಶನವನ್ನು ಅವರು ನಿರಾಕರಿಸಿದರು ಆದುದರಿಂದ ಈಗ ಅವರು ಕ್ರೋಧದ ಮೇಲೆ ಕ್ರೋಧಕ್ಕೆ ಪಾತ್ರರಾದರು ಮತ್ತು ಇಂತಹ ಸತ್ಯ ನಿಷೇಧಿಗಳಿಗೆ ಅತ್ಯಂತ ಅಪಮಾನಕರ ಶಿಕ್ಷಕಾದಿದೆ ಅಲ್ಲಾಹು ಅವತೀರ್ಣಗೊಳಿಸಿದುದರ ಮೇಲೆ ವಿಶ್ವಾಸವಿಡಿರಿ ಎಂದು ಅವರೊಡನೆ ಹೇಳಿದಾಗ ನಮಗೆ ಇಸ್ರಾಯಿಲ್ ಕುಲಕ್ಕೆ ಅವತೀರ್ಣವಾದುದರಲ್ಲಿ ಮಾತ್ರ ನಾವು ವಿಶ್ವಾಸವಿಡುತ್ತೇವೆ ಎಂದು ಅವರು ಹೇಳುತ್ತಾರೆ ಅದಕ್ಕೆ ಹೊರತಾಗಿರುವುದನ್ನು ಅವರು ನಿಷೇಧಿಸುತ್ತಾರೆ ವಸ್ತುತಃ ಅದು ಸತ್ಯವಾಗಿದ್ದು ಅವರ ಬಳಿ ಮೊದಲೇ ಇರುವ ಬೋಧನೆಯನ್ನು ದೃಢೀಕರಿಸುತ್ತದೆ ಸರಿ ನೀವು ನಿಮ್ಮ ಬಳಿಗೆ ಬಂದಿರುವ ಬೋಧನೆಯ ಮೇಲೆ ಮಾತ್ರ ವಿಶ್ವಾಸವಿರಿಸುವವರಾಗಿದ್ದರೆ ಇದಕ್ಕಿಂತ ಮುಂಚೆ ಇಸ್ರಾಯಿಲ್ ಸಂತತಿಯಲ್ಲೇ ಜನಿಸಿದ್ದ ಅಲ್ಲಾಹನ ಸಂದೇಶವಾಹಕರನ್ನು ನೀವೇಕೆ ವಧಿಸುತ್ತಿದ್ದೀರಿ ಎಂದು ಅವರೊಡನೆ ಕೇಳಿರಿ ಮೂಸಾ ಎಂತೆಂತಹ ಸ್ಪಷ್ಟ ಆಧಾರಗಳ ಸಹಿತ ನಿಮ್ಮಲ್ಲಿ ಬಂದರು ಆದಾಗ್ಯೂ ಅವರು ಬೆನ್ನು ತಿರುಗಿಸಿದ ಕೂಡಲೇ ನೀವು ಕರುವನ್ನು ಆರಾಧಿಸುವಂತಹ ಅಕ್ರಮಿಗಳಾದಿರಿ ನಾವು ತೂರು ಪರ್ವತವನ್ನು ನಿಮ್ಮ ಮೇಲೆ ಎತ್ತಿಹಿಡಿದು ನಿಮ್ಮಿಂದ ಬಲವಾದ ಕರಾರನ್ನು ಪಡೆದ ಸಂದರ್ಭವನ್ನು ಸ್ಮರಿಸಿರಿ ನಾವು ನಿಮಗೆ ಕೊಡುತ್ತಿರುವ ಮಾರ್ಗದರ್ಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ ಮತ್ತು ಕಿವಿಗೊಟ್ಟು ಆಲಿಸಿರಿ ಎಂದು ನಿಮಗೆ ತಾಕೀತು ನಿಮ್ಮ ಪೂರ್ವಿಕರು ನಾವು ಕೇಳಿದೆವು ಆದರೆ ಅಂಗೀಕರಿಸಲಾರೆವು ಎಂದರು ಅವರ ಮನಸ್ಸಿನಲ್ಲಿ ಕರುವೇ ನೆಲೆಸಿ ಹೋಗಿರುವಷ್ಟು ಅವರು ಮಿಥ್ಯಾರಾಧಕರಾಗಿದ್ದರು ಹೇಳಿರಿ ನೀವು ಸತ್ಯವಿಶ್ವಾಸಿಗಳಾಗಿರುವಿರಾದರೆ ಇಂತಹ ನೀಚ ಕಾರ್ಯಗಳ ಆದೇಶವನ್ನು ಕೊಡುತ್ತಿರುವ ನಿಮ್ಮ ವಿಶ್ವಾಸ ನಿಜಕ್ಕೂ ಬಹಳ ವಿಚಿತ್ರ ತರದ್ದಾಗಿದೆ ಪರಲೋಕ ಗ್ರಹವು ಸಮಸ್ತ ಮಾನವರನ್ನು ಬಿಟ್ಟು ಕೇವಲ ನಿಮಗಾಗಿಯೇ ಅಲ್ಲಾಹನ ಬಳಿ ಕಾಯ್ದಿರಿಸಲ್ಪಟ್ಟಿದೆ ಎಂಬ ನಿಮ್ಮ ಭಾವನೆ ಸತ್ಯವೆಂದಾದರೆ ನೀವು ಮರಣವನ್ನು ಅಪೇಕ್ಷಿಸಿರಿ ಎಂದು ಅವರೊಡನೆ ಹೇಳಿರಿ ಅವರು ಮರಣವೆನ್ನೆಂದೂ ಬಯಸರೆಂಬುದು ಖಚಿತ ಏಕೆಂದರೆ ಅವರು ತಮ್ಮ ಕೈಗಳಿಂದ ಏನನ್ನು ದುಡಿದು ಅಲ್ಲಿಗೆ ಕಳುಹಿಸಿರುವರೋ ಅದರ ಬೇಡಿಕೆ ಇದೇ ಆಗಿದೆ ಅರ್ಥಾತ್ ಅಲ್ಲಿಗೆ ಹೋಗಲು ಬಯಸದಿರುವುದು ಅಲ್ಲಾಹನೂ ಆ ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು ನೀವು ಅವರನ್ನು ಬದುಕಿನ ಮೇಲೆ ಅತ್ಯಧಿಕ ಆಶೆಯುಳ್ಳವರಾಗಿ ಕಾಣುವಿರಿ ಈ ವಿಷಯದಲ್ಲಿ ಅವರು ಬಹುದೇವಾರಾಧಕರಿಗಿಂತಲೂ ಮಿಗಿಲಾಗಿದ್ದಾರೆ ಅವರ ಪೈಕಿ ಪ್ರತಿಯೊಬ್ಬನೂ ತಾನು ಸಾವಿರ ವರ್ಷ ಬದುಕಬೇಕೆಂದು ಬಯಸುತ್ತಾನೆ ಆದರೆ ದೀರ್ಘಾಯುಷ್ಯವು ಅವನನ್ನು ಶಿಕ್ಷೆಯಿಂದ ದೂರವಿರಿಸಲಾರದು ಅವರು ಯಾವ ರೀತಿಯ ಕರ್ಮಗಳನ್ನೆಸಗುತ್ತಿದ್ದಾರೆ ಎಂಬುದನ್ನು ಅಲ್ಲಾಹನು ಸೂಕ್ಷ್ಮವಾಗಿ ವೀಕ್ಷಿಸುತ್ತಿದ್ದಾನೆ ಅವರೊಡನೆ ಹೇಳಿರಿ ಜಿಬ್ರೀಲ್ನೊಂದಿಗೆ ಹಗೆತನವನ್ನಿರಿಸಿದವನು ಜಿಬ್ರೀಲ್ ಅಲ್ಲಾಹನ ಅಪ್ಪಣೆಯಿಂದಲೇ ಈ ಕುರ್ಆನನ್ನು ನಿಮ್ಮ ಹೃದಯದಲ್ಲಿ ಇಳಿಸುತ್ತಾನೆಂಬುದು ತಿಳಿದಿರಲಿ ಅದು ಹಿಂದೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸುತ್ತದೆ ಮತ್ತು ಅನುಮೋದಿಸುತ್ತದೆ ಮತ್ತು ಅದು ಸತ್ಯವಿಶ್ವಾಸಿಗಳಿಗೆ ಸನ್ಮಾರ್ಗದರ್ಶನ ಹಾಗೂ ವಿಜಯದ ಸುವಾರ್ಥೆಯಾಗಿ ಬಂದಿದೆ ಜಿಬ್ರೀಲ್ನ ಮೇಲೆ ಅವರ ಹಗೆತನಕ್ಕೆ ಕಾರಣವೂ ಇದೆ ಎಂದಾದರೆ ಅವರೊಡನೆ ಹೇಳಿರಿ ಯಾರಾದರೂ ಅಲ್ಲಾಹನ ಅವನ ದೇವಚರರ ಅವನ ಸಂದೇಶವಾಹಕರ ಜಿಬ್ರೀಲ್ ಮತ್ತು ಮೀಕಾಯಿಲರ ಶತ್ರುವಾಗಿದ್ದರೆ ನಿಶ್ಚಯವಾಗಿಯೂ ಅಲ್ಲಾಹು ಅಂತಹ ಸತ್ಯ ನಿಷೇಧಿಗಳ ಶತ್ರುವಾಗಿದ್ದಾನೆ ನಾವು ನಿಮಗೆ ಅವತೀರ್ಣಗೊಳಿಸಿರುವ ಸೂಕ್ತಗಳು ಸುಸ್ಪಷ್ಟ ಸತ್ಯವನ್ನು ಪ್ರಕಟಿಸುವವುಗಳಾಗಿರುತ್ತವೆ ಧರ್ಮಭೃಷ್ಟರು ಮಾತ್ರ ಅವುಗಳ ಅನುಸರಣೆಯನ್ನು ನಿರಾಕರಿಸುತ್ತಾರೆ ಅವರು ಯಾವುದಾದರೊಂದು ಕರಾರು ಮಾಡಿಕೊಂಡಾಗಲೆಲ್ಲ ಅವರ ಪೈಕಿ ಒಂದಲ್ಲೊಂದು ಪಂಗಡವು ಅದನ್ನು ಮುರಿದು ನಿಜವಾಗಿ ಅವರಲ್ಲಿ ಹೆಚ್ಚಿನವರು ವಿಶ್ವಾಸವಿರಿಸುವುದಿಲ್ಲ ಅಲ್ಲಾಹನವತಿಯಿಂದ ವತಿಯಿಂದ ಸಂದೇಶವಾಹಕನೊಬ್ಬನು ಅವರ ಬಳಿ ಇದ್ದ ಗ್ರಂಥವನ್ನು ದೃಢಪಡಿಸುತ್ತಲೂ ಅನುಮೋದಿಸುತ್ತಲೂ ಅವರಲ್ಲಿಗೆ ಬಂದಾಗ ಗ್ರಂಥದವರ ಪೈಕಿ ಒಂದು ಪಂಗಡವು ಏನೂ ತಿಳಿಯದವರಂತೆ ಅಲ್ಲಾಹನ ಗ್ರಂಥವನ್ನು ಅಲಕ್ಷಿಸಿತು ಮತ್ತು ಶೈತಾನರು ಸುಲೈಮಾನರ ಸಾಮ್ರಾಜ್ಯದ ಹೆಸರು ಹೇಳಿ ಮುಂದಿರಿಸುತ್ತಿದ್ದುದನ್ನು ಅವರು ಅನುಸರಿಸತೊಡಗಿದರು ವಸ್ತುತಃ ಸುಲೈಮಾನರು ಎಂದೂ ಸತ್ಯನಿಷೇಧ ಕೈಗೊಂಡಿರಲಿಲ್ಲ ಜನರಿಗೆ ಇಂದ್ರಜಾಲ ವಿದ್ಯೆಯನ್ನು ಕಲಿಸುತ್ತಿದ್ದ ಆ ಶೈತಾನರೇ ಸತ್ಯನಿಷೇಧ ಕೈಗೊಂಡಿದ್ದರು ಅವರು ಬೆಬಿಲೋನಿನಲ್ಲಿ ಹಾರೂತು ಮತ್ತು ಮಾರೂತು ಎಂಬೀರುವ ದೇವಚರರ ಮೇಲೆ ಇಳಿಸಲಾಗಿದ್ದ ವಸ್ತುವಿನ ಹಿಂದೆ ಬಿದ್ದರು ವಸ್ತುತಃ ಆ ದೇವಚರರು ಯಾರಿಗಾದರೂ ಅದರ ಶಿಕ್ಷಣವನ್ನು ಕೊಡುತ್ತಿದ್ದಾಗಲೆಲ್ಲ ನೋಡು ನಾವು ಕೇವಲ ಒಂದು ಪರೀಕ್ಷೆ ಆಗಿದ್ದೇವೆ ನೀನು ಸತ್ಯನಿಷೇಧಕ್ಕೆ ಒಳಗಾಗಬೇಡ ಎಂದು ಮೊದಲು ಸುಸ್ಪಷ್ಟ ಎಚ್ಚರಿಕೆ ಕೊಡುತ್ತಿದ್ದರು ಆದಾಗ್ಯೂ ಇವರು ಅವರಿಂದ ಪತಿಪತ್ನಿಯರಲ್ಲಿ ವಿರಸವುಂಟು ಮಾಡುವಂತಹದ್ದನ್ನು ಕಲಿಯುತ್ತಿದ್ದರು ಅಲ್ಲಾಹನ ಅನುಜ್ಞೆಯ ಹೊರತು ಅವರು ಅದರ ಮೂಲಕ ಯಾರಿಗೂ ಕೇಡುಂಟು ಮಾಡುವಂತಿರಲಿಲ್ಲವೆಂಬುದು ಸ್ಪಷ್ಟವಾಗಿತ್ತು ಆದರೂ ಅವರಿಗೆ ಸ್ವತಃ ಹಾನಿಕಾರಕವಾದ ಹಾಗೂ ಲಾಭದಾಯಕವಾಗಿರದಿದ್ದುದನ್ನು ಅವರು ಕಲಿಯುತ್ತಿದ್ದರು ಅದನ್ನು ಖರೀದಿಸಿದವನಿಗೆ ಪರಲೋಕದಲ್ಲಿ ಏನೂ ಪಾಲಿಲ್ಲವೆಂಬುದನ್ನು ಅವರು ಚೆನ್ನಾಗಿ ಅರಿತಿದ್ದರು ಅವರು ತಮ್ಮ ಜೀವಗಳ ಬದಲಿಗೆ ಖರೀದಿಸಿದ ಸೊತ್ತು ಅದೆಷ್ಟು ನಿಕೃಷ್ಟ ಅಕಟ ಅವರಿಗೆ ಇದು ತಿಳಿದಿರುತ್ತಿದ್ದರೆ ಅವರು ಸತ್ಯವಿಶ್ವಾಸ ಮತ್ತು ಧರ್ಮನಿಷ್ಠೆಗಳನ್ನು ಸ್ವೀಕರಿಸುತ್ತಿದ್ದರೆ ಅಲ್ಲಾಹನ ಬಳಿ ಅವರಿಗೆ ಲಭಿಸುತ್ತಿದ್ದ ಪ್ರತಿಫಲವು ಅದಕ್ಕಿಂತ ಎಷ್ಟೋ ಉತ್ತಮವಾಗಿರುತ್ತಿತ್ತು ಅಖಟ ಅವರಿಗಿದು ತಿಳಿದಿರುತ್ತಿದ್ದರೆ ಓ ಸತ್ಯವಿಶ್ವಾಸಿಗಳೇ ರಾಯಿನ ಎಂದೆನ್ನಬೇಡಿರಿ ಬದಲಾಗಿ ಉನ್ಲುರ್ನಾ ಎನ್ನಿರಿ ಮತ್ತು ಮಾತನ್ನು ಗಮನವಿಟ್ಟು ಆಲಿಸಿರಿ ಈ ಸತ್ಯ ವೇದನಾಯುಕ್ತ ಯಾತನೆಗೆ ಅರ್ಹರಾಗಿದ್ದಾರೆ ನಿಮ್ಮ ಪ್ರಭುವಿನ ಕಡೆಯಿಂದ ನಿಮ್ಮ ಮೇಲೆ ಏನಾದರೂ ಒಳಿತು ಅವತೀರ್ಣವಾಗುವುದನ್ನು ಗ್ರಂಥದವರೂ ಬಹುದೇವಾರಾಧಕರೂ ಆದ ಸತ್ಯ ಎಷ್ಟಕ್ಕೂ ಇಷ್ಟಪಡುವುದಿಲ್ಲ ಆದರೆ ಅಲ್ಲಾಹು ತನಗಿಷ್ಟ ಬಂದವರನ್ನು ತನ್ನ ಕರುಣೆಗಾಗಿ ಆಯ್ದುಕೊಳ್ಳುತ್ತಾನೆ ಅಲ್ಲಾಹನು ಮಹಾ ಅನುಗ್ರಹಶಾಲಿ ನಾವು ಅನೂರ್ಜಿತಗೊಳಿಸಿದ ಅಥವಾ ವಿಸ್ಮೃತಿಗೊಳಿಸಿದ ವಚನಗಳ ಸ್ಥಾನದಲ್ಲಿ ಅವುಗಳಿಗಿಂತಲೂ ಉತ್ತಮವಾದುದನ್ನು ಅಥವಾ ಅದರಂತೆಯೇ ಇರುವುದನ್ನಾದರೂ ತರುತ್ತೇವೆ ನಿಶ್ಚಯವಾಗಿಯೂ ಅಲ್ಲಾಹನಿಗೆ ಸರ್ವ ಸಾಮರ್ಥ್ಯವಿದೆ ಎಂಬುದು ನಿಮಗೆ ಅರಿಯದೆ ಭೂಮಿ ಆಕಾಶಗಳ ಆಧಿಪತ್ಯ ಅಲ್ಲಾಹನಿಗೆ ಮಾತ್ರ ಇರುವುದೆಂದು ಅಲ್ಲಾಹನ ಹೊರತು ನಿಮ್ಮ ಸಂರಕ್ಷಕನೂ ಸಹಾಯಕನು ಯಾರೂ ಇಲ್ಲವೆಂದೂ ನಿಮಗೆ ತಿಳಿಯದೆ ಹಿಂದೆ ಮೂಸಾರವರೊಂದಿಗೆ ಪ್ರಶ್ನಿಸಿ ತಗಾದೆ ಮಾಡಿದಂತೆ ನೀವು ನಿಮ್ಮ ಪ್ರವಾದಿಯವರೊಡನೆ ಮಾಡಲು ಬಯಸುತ್ತೀರಾ ವಸ್ತುತಃ ಯಾವನಾದರೂ ಸತ್ಯವಿಶ್ವಾಸದ ರೀತಿ ನೀತಿಯನ್ನು ಸತ್ಯ ನಿಷೇಧದ ರೀತಿ ನೀತಿಯನ್ನಾಗಿ ಬದಲಿಸಿಕೊಂಡರೆ ಆತನು ನಿಶ್ಚಯವಾಗಿಯೂ ನೇರ ಮಾರ್ಗದಿಂದ ವ್ಯತಿಚಲಿಸಿದನು ಗ್ರಂಥದವರ ಪೈಕಿ ಅನೇಕರು ನಿಮ್ಮನ್ನು ಹೇಗಾದರೂ ಮಾಡಿ ಸತ್ಯವಿಶ್ವಾಸದಿಂದ ಮಿಥ್ಯವಿಶ್ವಾಸಕ್ಕೆ ತಿರುಗಿಸಬೇಕೆಂದು ಆಶಿಸುತ್ತಾರೆ ಅವರಿಗೆ ಸತ್ಯವು ಅಭಿವ್ಯಕ್ತವಾಗಿರುವುದಾದರೂ ತಮ್ಮ ಚಿತ್ತ ಮಾತ್ಸರ್ಯದ ಕಾರಣವಾಗಿ ಅವರು ನಿಮ್ಮ ಬಗೆಗೆ ಈ ರೀತಿ ಅಪೇಕ್ಷಿಸುತ್ತಾರೆ ಇದಕ್ಕುತ್ತರವಾಗಿ ಅಲ್ಲಾಹನು ಸ್ವತಃ ತನ್ನ ತೀರ್ಪನ್ನು ಜಾರಿಗೊಳಿಸುವ ತನಕ ನೀವು ಕ್ಷಮಿಸಿರಿ ಮತ್ತು ಅಲಕ್ಷಿಸಿರಿ ಅಲ್ಲಾಹು ಸಕಲ ಕಾರ್ಯಗಳಿಗೂ ಶಕ್ತನೆಂಬುದರ ಬಗೆಗೆ ನಿಸಂದೇಹಿಗಳಾಗಿರಿ ನಮಾಜನ್ನು ಸಂಸ್ಥಾಪಿಸಿರಿ ಜಕಾತು ಕೊಡಿರಿ ನೀವು ಭವಿಷ್ಯಕ್ಕಾಗಿ ಸಂಪಾದಿಸಿ ಕಳುಹಿಸುವ ಪುಣ್ಯಗಳೆಲ್ಲವನ್ನೂ ಅಲ್ಲಾಹನಲ್ಲಿ ಪಡೆಯುವಿರಿ ನೀವು ಮಾಡುವುದೆಲ್ಲವೂ ಅಲ್ಲಾಹನ ವೀಕ್ಷಣೆಯಲ್ಲಿದೆ ಯಹೂದಿಯರಾಗದೆ ಅಥವಾ ಕ್ರೈಸ್ತರ ಅಭಿಪ್ರಾಯ ಪ್ರಕಾರ ಕ್ರೈಸ್ತರಾಗದೆ ಯಾರೂ ಸ್ವರ್ಗದೊಳಗೆ ಪ್ರವೇಶಿಸಲಾರರೆಂದು ಅವರೆನ್ನುತ್ತಾರೆ ಇವು ಅವರ ಅಭಿಲಾಷೆಗಳಾಗಿವೆ ನೀವು ನಿಮ್ಮ ವಾದದಲ್ಲಿ ಸತ್ಯವಂತರಾಗಿದ್ದರೆ ನಿಮ್ಮ ಆಧಾರ ಪ್ರಮಾಣಗಳನ್ನು ಮುಂದೆ ತನ್ನಿರಿ ಎಂದು ಅವರೊಡನೆ ಹೇಳಿರಿ ಹಾಗೇನೂ ಇಲ್ಲ ಅಂತಹ ವೈಶಿಷ್ಟ್ಯವೇನೂ ಯಾರಿಗೂ ಇಲ್ಲ ಅಲ್ಲಾಹನಿಗೆ ಆತ್ಮಾರ್ಪಣೆಗೈಯುವ ಮತ್ತು ಸತ್ಸಂಪ್ರದಾಯದಲ್ಲಿ ನಡೆಯುವಾತನು ಯಾರೇ ಇರಲಿ ಅವನಿಗೆ ಅವನ ಪ್ರಭುವಿನ ಬಳಿ ಅವನ ಪ್ರತಿಫಲವಿದೆ ಅಂತಹವರಿಗೆ ಯಾವುದೇ ಭಯ ಮತ್ತು ವ್ಯಥಯ ಸಂಭವವೇ ಇರಲಾರದು ಯಹೂದಿಯರು ಕ್ರೈಸ್ತರ ಬಳಿ ಏನೂ ಇಲ್ಲವೆನ್ನುತ್ತಾರೆ ಕ್ರೈಸ್ತರು ಯಹೂದಿಯರ ಬಳಿ ಏನೂ ಇಲ್ಲವೆನ್ನುತ್ತಾರೆ ವಸ್ತುತಃ ಇತಂಡದವರು ಗ್ರಂಥ ಪಾರಾಯಣ ಮಾಡುತ್ತಾರೆ ಗ್ರಂಥ ಜ್ಞಾನವಿಲ್ಲದವರು ಹೀಗೆಯೇ ಹೇಳುತ್ತಾರೆ ಇವರು ಹೊಂದಿರುವ ಈ ಭಿನ್ನಾಭಿಪ್ರಾಯಗಳ ತೀರ್ಮಾನವನ್ನು ಅಲ್ಲಾಹನು ಪುನರುತ್ಥಾನ ದಿನದಂದು ಮಾಡುವನು ಅಲ್ಲಾಹನ ಆರಾಧನಾಲಯಗಳಲ್ಲಿ ಅವನ ನಾಮಸ್ಮರಣೆಯನ್ನು ತಡೆಯುವ ಮತ್ತು ಅವುಗಳನ್ನು ಹಾಳುಗೆಡಹಲು ಉದ್ಯುಕ್ತರಾಗುವವರಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು ಅಂತಹವರು ಈ ಆರಾಧನಾಲಯಗಳಲ್ಲಿ ಕಾಲಿರಿಸಲು ಅರ್ಹರಲ್ಲ ಅಲ್ಲಿ ಹೋಗುವುದಿದ್ದರೂ ಭಯಭರಿತರಾಗಿ ಹೋಗಬೇಕು ಅವರಿಗೆ ಇಹದಲ್ಲಿ ಅಪಮಾನವೂ ಪರದಲ್ಲಿ ಘೋರ ಶಿಕ್ಷೆಯೂ ಕಾದಿದೆ ಪೂರ್ವ ಪಶ್ಚಿಮಗಳೆಲ್ಲವೂ ಅಲ್ಲಾಹನವು ನೀವೆತ್ತ ಮುಖ ಅಲ್ಲಿ ಅಲ್ಲಾಹನ ಮುಖವಿದೆ ನಿಶ್ಚಯವಾಗಿಯೂ ಅಲ್ಲಾಹು ಬಹು ವಿಶಾಲನೂ ಅಭಿಜ್ಞನೂ ಅಲ್ಲಾಹು ಪುತ್ರನನ್ನು ಹೊಂದಿದ್ದಾನೆಂದು ಅವರನ್ನುತ್ತಾರೆ ಇಂತಹ ಮಾತುಗಳಿಂದ ಅಲ್ಲಾಹು ಪರಿಶುದ್ಧನು ವಾಸ್ತವದಲ್ಲಿ ಭೂಮಿ ಆಕಾಶಗಳಲ್ಲಿರುವುದೆಲ್ಲ ಅವನ ಸತ್ತು ಸರ್ವವೂ ಅವನ ವಿಧೇಯ ಆಜ್ಞಾನವರ್ತಿಗಳು ಆತನು ಭೂಮಿ ಆಕಾಶಗಳ ನಿರ್ಮಾತ್ರ ಅವನು ಯಾವುದಾದರೊಂದು ಕಾರ್ಯದ ನಿರ್ಧಾರ ಮಾಡಿಕೊಂಡೊಡನೆ ಸಂಭವಿಸು ಎಂದುಜ್ಞಾಪಿಸುತ್ತಾನೆ ಆಗಲೇ ಅದು ಸಂಭವಿಸುತ್ತದೆ ಅಲ್ಲಾಹು ಸ್ವತಃ ನಮ್ಮೊಡನೆ ಮಾತಾಡುವುದಿಲ್ಲಬೇಕೆ ಅಥವಾ ಯಾವುದಾದರೂ ನಿದರ್ಶನವೇಕೆ ನಮಗೆ ತೋರುವುದಿಲ್ಲ ಎಂದು ತಿಳಿಗೇಡಿಗಳು ಕೇಳುತ್ತಾರೆ ಇವರಿಗಿಂತ ಹಿಂದಿನವರು ಹೀಗೆಯೇ ಹೇಳುತ್ತಿದ್ದರು ಇವರೆಲ್ಲರ ಮುಂದಿನ ಮತ್ತು ಹಿಂದಿನ ಪಥಭೃಷ್ಟರ ಮನೋವೃತ್ತಿಗಳು ಒಂದೇ ತೆರನಾಗಿವೆ ನಾವು ಸುಸ್ಪಷ್ಟ ದೃಷ್ಟಾಂತಗಳನ್ನು ವ್ಯಕ್ತಪಡಿಸಿದ್ದೇವೆ ನಿಶ್ಚಯವಾಗಿಯೂ ನಾವು ನಿಮ್ಮನ್ನು ಸತ್ಯಜ್ಞಾನದೊಂದಿಗೆ ಸುವಾರ್ತೆ ಕೊಡುವವನಾಗಿಯೂ ಎಚ್ಚರಿಕೆ ಕೊಡುವವನಾಗಿಯೂ ಮಾಡಿ ಕಳುಹಿಸಿದ್ದೇವೆ ಇದಕ್ಕಿಂತಲೂ ದೊಡ್ಡ ದೃಷ್ಟಾಂತ ಇನ್ನಾವುದಿದೆ ನರಕದೊಂದಿಗ ಬಾಂದವ್ಯ ಬೆಳೆಸಿಕೊಂಡವರ ಕಡೆಯಿಂದ ನೀವು ಹೊಣೆಗಾರರಾಗುವುದಿಲ್ಲ ಯಹೂದಿಯರು ಕ್ರೈಸ್ತರು ನೀವು ಅವರ ಮಾರ್ಗವನ್ನು ಅನುಸರಿಸುವವರೆಗೂ ನಿಮ್ಮ ಬಗ್ಗೆ ಎಂದೂ ಪ್ರಸನ್ನರಾಗರು ಅಲ್ಲಾಹು ತೋರಿಸಿದ ಮಾರ್ಗದರ್ಶನವೇ ವಾಸ್ತವಿಕ ಮಾರ್ಗದರ್ಶನವೆಂದು ಸ್ಪಷ್ಟವಾಗಿ ಹೇಳಿಬಿಡಿ ನಿಮ್ಮ ಬಳಿಗೆ ಬಂದಿರುವ ದಿವ್ಯಜ್ಞಾನದ ಬಳಿಕವೂ ನೀವು ಅವರ ಚಿತ್ತಾಕಾಂಕ್ಷೆಗಳನ್ನು ಅನುಸರಿಸಿದರೆ ಅಲ್ಲಾಹನ ಹಿಡಿತದಿಂದ ರಕ್ಷಿಸಲು ಯಾವನೊಬ್ಬ ರಕ್ಷಕ ಮಿತ್ರನಾಗಲಿ ಸಹಾಯಕನಾಗಲಿ ನಿಮಗೆ ಇರಲಾರನು ನಾವು ಕುರ್ಆನನ್ನು ದಯಪಾಲಿಸಿದ ಬಳಿಕ ಓದಬೇಕಾದ ರೀತಿಯಲ್ಲಿ ಅದನ್ನು ಓದುವವರು ಅದರ ಮೇಲೆ ಹೃತ್ಪೂರ್ವಕ ವಿಶ್ವಾಸ ಅದನ್ನು ನಿಷೇಧಿಸುವವರೇ ನಷ್ಟಹೊಂದುವವರು ಓ ಇಸ್ರಾಯಿಲ್ ಸಂತತಿಗಳೇ ನಾನು ನಿಮಗೆ ಒದಗಿಸಿದ ಕೊಡುಗೆಗಳನ್ನು ಮತ್ತು ಜಗತ್ತಿನ ಎಲ್ಲ ಜನಾಂಗಗಳ ಪೈಕಿ ನಿಮಗೆ ಶ್ರೇಷ್ಠತೆ ದಯಪಾಲಿಸಿದ್ದುದನ್ನು ಸ್ಮರಿಸಿರಿ ಯಾರು ಯಾರಿಗೂ ಕಿಂಚಿತ್ತೂ ಉಪಕರಿಸದ ಯಾರಿಂದಲೂ ಪರಿಹಾರಧನ ಸ್ವೀಕರಿಸಲಾಗದ ಯಾವ ಶಿಫಾರಸ್ಸು ಫಲಕಾರಿಯಾಗದ ಮತ್ತು ಅಪರಾಧಿಗಳಿಗೆ ಎಲ್ಲಿಂದಲೂ ಯಾವ ಸಹಾಯವೂ ಆ ದಿನವನ್ನು ಭಯಪಡಿರಿ ಇಬ್ರಾಹಿಮರನ್ನು ಅವರ ಪ್ರಭು ಕೆಲವು ವಿಷಯಗಳಲ್ಲಿ ಪರೀಕ್ಷಿಸಿದ ಸಂದರ್ಭವನ್ನು ಸ್ಮರಿಸಿರಿ ಅವರು ಅವುಗಳಲ್ಲೆಲ್ಲ ಸಫಲರಾದರು ಆಗ ಅಲ್ಲಾಹನು ನಾನು ನಿಮ್ಮನ್ನು ಸರ್ವಜನರ ನಾಯಕನನ್ನಾಗಿ ಮಾಡುವವನಿದ್ದೇನೆ ಎಂದನು ಇಬ್ರಾಹೀಮರು ನನ್ನ ಸಂತಾನಗಳಿಗೂ ಇದೇ ವಾಗ್ದಾನವೇ ಎಂದು ಭಿನ್ನವಿಸಿದರು ಆಗ ಅಲ್ಲಾಹೋ ನನ್ನ ವಾಗ್ದಾನವು ಅಕ್ರಮಿಗಳಿಗೆ ಅನ್ವಯಿಸುವುದಿಲ್ಲ ಎಂದು ಉತ್ತರಿಸಿದನು ನಾವು ಆ ಕಾಬಾ ಭವನವನ್ನು ಜನರಿಗೆ ಕೇಂದ್ರ ಹಾಗೂ ಶಾಂತಿ ಸ್ಥಾನವನ್ನಾಗಿ ನಿಶ್ಚಯಿಸಿದ ಸಂದರ್ಭವನ್ನು ಸ್ಮರಿಸಿರಿ ಇಬ್ರಾಹೀಮರು ಆರಾಧನೆಗಾಗಿ ನಿಲ್ಲುವ ಸ್ಥಾನವನ್ನು ನೀವು ಸ್ಥಿರವಾದ ನಮಾಜನ ತಾಣವನ್ನಾಗಿಸಿಕೊಳ್ಳಿರಿ ಎಂದು ನಾವು ಜನರಿಗೆ ಆಜ್ಞಾಪಿಸಿದ್ದೆವು ನನ್ನ ಈ ಭವನದ ಪ್ರದಕ್ಷಿಣೆ ಮತ್ತು ತಪಶ್ಚರ್ಯೆ ಮತ್ತು ಬಾಗುವವರಿಗಾಗಿ ಸಾಷ್ಟಾಂಗವೆರಗುವವರಿಗಾಗಿ ನಿರ್ಮಲವಾಗಿರಿಸಿರಿ ಎಂದು ಇಬ್ರಾಹೀಂ ಮತ್ತು ಇಸ್ಮಾಯಿಲರಿಗೆ ತಾಕೀತು ಮಾಡಿದ್ದೆವು ಇಬ್ರಾಹೀಮರು ಓ ನನ್ನ ಪ್ರಭು ಈ ನಗರವನ್ನು ಶಾಂತಿಯ ನಗರವನ್ನಾಗಿ ಮಾಡು ಮತ್ತು ಇಲ್ಲಿಯ ನಿವಾಸಿಗಳ ಪೈಕಿ ಅಲ್ಲಾಹು ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸವಿಡುವವರಿಗೆ ನಾನಾ ಫಲಗಳ ಆಹಾರವನ್ನು ನೀಡು ಎಂದ ಸಂದರ್ಭವನ್ನು ಸ್ಮರಿಸಿರಿ ಅವರ ಪ್ರಭುವು ನಾನು ಭೂಲೋಕದ ಅಲ್ಪಕಾಲದ ಜೀವನಾಧಾರವನ್ನು ಅವಿಶ್ವಾಸಿಗೂ ಕೊಡುವೆನು ಆದರೆ ಆಮೇಲೆ ಅವನನ್ನು ನರಕಕ್ಕೆ ತಳ್ಳುವೆನು ಅದು ಅತ್ಯಂತ ನಿಕೃಷ್ಟ ನೆಲೆಯಾಗಿರುತ್ತದೆ ಎಂದು ಉತ್ತರಿಸಿದನು ಇಬ್ರಾಹೀಮರೂ ಇಸ್ಮಾಯಿಲರು ಆ ಭವನದ ಭಿತ್ತಿಗಳನ್ನೇರಿಸುತ್ತಿರುವಾಗ ಹೀಗೆ ಪ್ರಾರ್ಥಿಸುತ್ತಲೇ ಇದ್ದರು ಓ ನಮ್ಮ ಪ್ರಭು ನಮ್ಮಿಂದ ಈ ಸೇವೆಯನ್ನು ಸ್ವೀಕರಿಸು ನಿಶ್ಚಯವಾಗಿಯೂ ನೀನು ಎಲ್ಲವನ್ನೂ ಆಲಿಸುವವನೂ ಎಲ್ಲವನ್ನೂ ತಿಳಿದವನೂ ಆಗಿರುತ್ತಿ ಓ ಪ್ರಭು ನಮ್ಮೀರ್ವರನ್ನು ನಿನ್ನ ಆಜ್ಞಾನುಸಾರಿಗಳಾಗಿ ಮಾಡು ನಮ್ಮ ಸಂತತಿಯಲ್ಲಿ ನಿನ್ನ ಆಜ್ಞಾನುಸಾರಿಯಾದ ಒಂದು ಸಮುದಾಯವನ್ನು ಎಬ್ಬಿಸು ನಮಗೆ ನಿನ್ನ ದಾಸ್ಯ ಆರಾಧನೆಯ ಕ್ರಮಗಳನ್ನು ತೋರಿಸಿಕೊಡು ಮತ್ತು ನಮ್ಮ ಅಪರಾಧಗಳನ್ನು ಕ್ಷಮಿಸು ನೀನು ಮಹಾ ಕ್ಷಮಾದಾನಿಯು ಕರುಣಾನಿಧಿಯೂ ಆಗಿರುತ್ತಿ ಓ ಪ್ರಭು ಅವರಿಗೆ ನಿನ್ನ ವಚನಗಳನ್ನು ಪಠಿಸಿ ಹೇಳುವ ಮತ್ತು ಗ್ರಂಥವನ್ನೂ ಯುಕ್ತಿಯನ್ನೂ ಬೋಧಿಸುವ ಹಾಗೂ ಅವರ ಜೀವನವನ್ನು ಸಂಸ್ಕರಿಸುವ ಓರ್ವ ಸಂದೇಶವಾಹಕನನ್ನು ಅವರೊಳಗಿಂದಲೇ ನಿಯೋಜಿಸು ನೀನು ಮಹಾಪ್ರತಾಪಿಯು ಯುಕ್ತಿಪೂರ್ಣನೂ ಆಗಿರುತ್ತಿ ಇಬ್ರಾಹಿಮರ ಸಂಪ್ರದಾಯವನ್ನು ತಿರಸ್ಕರಿಸುವವನಾರು ತನ್ನನ್ನು ತಾನೆ ಮೂರ್ಖತನದಲ್ಲಿ ಸಿಲುಕಿಸಿಕೊಂಡ ಹೊರತು ಬೇರಾರು ಹೀಗೆ ಮಾಡಬಲ್ಲರು ಇಬ್ರಾಹೀಮರನ್ನು ಇಹಲೋಕದಲ್ಲಿ ನಮ್ಮ ಕಾರ್ಯಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೆವು ಪರದಲ್ಲಿ ಅವರು ಸಜ್ಜನರೊಂದಿಗೆ ಇರುವರು ಅವರ ಪ್ರಭು ಅವರೊಡನೆ ಮುಸ್ಲಿಮನಾಗು ಎಂದಾಗ ಅವರು ತಕ್ಷಣ ನಾನು ವಿಶ್ವದೊಡೆಯನ ಮುಸ್ಲಿಮನಾದೆನು ಎಂದರು ತಮ್ಮ ಸಂತತಿಗಳಿಗೂ ಅವರು ಅದೇ ಸಂಪ್ರದಾಯದಂತೆ ನಡೆಯುವ ಉಪದೇಶ ಮಾಡಿದ್ದರು ಅವರ ಉಪದೇಶವನ್ನೇ ಯಾಕೂಬರು ತನ್ನ ಸಂತತಿಗೂ ಮಾಡಿದರು ಅವರು ನನ್ನ ಮಕ್ಕಳೇ ನಿಶ್ಚಯವಾಗಿಯೂ ಅಲ್ಲಾಹನು ನಿಮಗಾಗಿ ಈ ಧರ್ಮವನ್ನೇ ಆಯ್ದಿರುವನು ಆದುದರಿಂದ ಕೊನೆಯುಸಿರಿನ ತನಕವು ಮುಸ್ಲಿಮರಾಗಿಯೇ ಜೀವಿಸಿರಿ ಎಂದಿದ್ದರು ಯಾಕೂಬರು ಈ ಲೋಕವನ್ನು ಬಿಟ್ಟಗಲುತ್ತಿದ್ದ ಸಂದರ್ಭದಲ್ಲಿ ನೀವು ಉಪಸ್ಥಿತರಿದ್ದೀರಾ ಅವರು ಮರಣ ಹೊಂದುತ್ತಿದ್ದಾಗ ತನ್ನ ಪುತ್ರರೊಡನೆ ನನ್ನ ಕಾಲಾನಂತರ ನೀವು ಯಾರ ದಾಸ್ಯ ಆರಾಧನೆ ಮಾಡುವಿರಿ ಎಂದು ಕೇಳಿದರು ಅವರೆಲ್ಲರೂ ನೀವು ಮತ್ತು ನಿಮ್ಮ ಹಿರಿಯರಾದ ಇಬ್ರಾಹೀಂ ಇಸ್ಮಾಯೀಲ್ ಮತ್ತು ಇಸ್ಫಾಕರು ವಿಶ್ವಾಸವಿರಿಸಿದ್ದ ಅದೇ ಏಕ ದೇವನ ದಾಸ್ಯ ಆರಾಧನೆಯನ್ನೇ ನಾವು ಮಾಡುವೆವು ಮತ್ತು ನಾವು ಕೇವಲ ಆತನ ಮುಸ್ಲಿಮರಾಗಿದ್ದೇವೆ ಎಂದು ತರಿಸಿದರು ಗತಿಸಿ ಒಂದು ಸಮುದಾಯವದು ಅವರು ಗಳಿಸಿದುದು ಅವರಿಗೆ ಮತ್ತು ನೀವು ಗಳಿಸಿದುದು ನಿಮಗೆ ಅವರ ಕರ್ಮಗಳ ಕುರಿತು ನಿಮ್ಮೊಡನೆ ವಿಚಾರನೆ ನಡೆಯಲಾರದು ಯಹೂದಿಯರಾದರೆ ಸನ್ಮಾರ್ಗ ಪಡೆಯುವಿರೆಂದು ಯಹೂದಿಯರು ಕ್ರೈಸ್ತರಾದರೆ ಸನ್ಮಾರ್ಗ ಪಡೆಯುವಿರೆಂದು ಕ್ರೈಸ್ತರು ಹೇಳುತ್ತಾರೆ ನೀವು ಅವರೊಡನೆ ಹಾಗಲ್ಲ ನಿಜವಾಗಿ ಎಲ್ಲರನ್ನೂ ಬಿಟ್ಟು ಇಬ್ರಾಹೀಮರ ಹಾದಿ ಎಂದು ಹೇಳಿರಿ ಮತ್ತು ಇಬ್ರಾಹೀಮರು ಬಹುದೇವಾರಾಧಕರಲ್ಲಾಗಿರಲಿಲ್ಲ ಮುಸಲ್ಮಾನರೇ ಹೇಳಿರಿ ನಾವು ಅಲ್ಲಾಹನ ಮೇಲೆ ಹಾಗೂ ನಮ್ಮ ಕಡೆ ಅವತೀರ್ಣವಾಗಿರುವುದರ ಮೇಲೆ ಮತ್ತು ಇಬ್ರಾಹಿಂ ಇಸ್ಮಾಯಿಲ್ ಇಸ್ಹಾಕ್ ಯಾಕೂಬ್ ಮತ್ತು ಯಾಕೂಬರ ಸಂತತಿಗಳಿಗೆ ಅವತೀರ್ಣವಾಗಿರುವುದರ ಮೇಲೆ ಹಾಗೂ ಮೂಸಾ ಈಸಾ ಮತ್ತು ಇತರ ಎಲ್ಲ ಪ್ರವಾದಿಗಳಿಗೆ ಅವರ ಪ್ರಭುವಿನಿಂದ ದೊರೆತಿರುವುದರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ ನಾವು ಅವರೊಳಗೆ ತಾರತಮ್ಯ ವಿಧಿಸುವುದಿಲ್ಲ ನಾವು ಕೇವಲ ಅಲ್ಲಾಹನ ಮುಸ್ಲಿಮರಾಗಿದ್ದೇವೆ ಇನ್ನು ನೀವು ವಿಶ್ವಾಸವಿಧಿಸಿದಂತೆಯೇ ಅವರೂ ವಿಶ್ವಾಸವಿರಿಸಿದರೆ ನಿಶ್ಚಯವಾಗಿಯೂ ಅವರು ಸನ್ಮಾರ್ಗದಲ್ಲಿದ್ದಾರೆ ಅವರು ವಿಮುಖರಾದರೆ ಅವರೇ ಹಟಮಾರಿತನ ತನಕೊಳಗಾಗಿರುವರೆಂಬುದು ವಿಶದವಾಗುತ್ತದೆ ಆದುದರಿಂದ ಅವರಿಗೆದುರು ನಿಮ್ಮ ಸಂರಕ್ಷಣೆಗೆ ಅಲ್ಲಾಹನೇ ಸಾಕು ಅವನು ಸರ್ವವನ್ನು ಆಲಿಸುವವನು ಸರ್ವಜ್ಞನೂ ಅಲ್ಲಾಹನ ವರ್ಣವನ್ನು ಹೊಂದಿರಿ ಅವನ ವರ್ಣಕ್ಕಿಂತ ಉತ್ತಮ ವರ್ಣ ಇನ್ನಾರದಿರಬಹುದು ಮತ್ತು ನಾವು ಕೇವಲ ಆತನ ದಾಸ್ಯ ಆರಾಧನೆ ಮಾಡುವವರು ಎಂದು ಹೇಳಿರಿ ಪೈಗಂಬರರೇ ಹೇಳಿರಿ ಅಲ್ಲಾಹೂ ನಮ್ಮ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುವಾಗ ನೀವು ಅಲ್ಲಾಹನ ಬಗೆಗೆ ನಮ್ಮೊಡನೆ ಜಗಳವಾಡುತ್ತೀರಾ ನಮ್ಮ ಕರ್ಮಗಳು ನಮಗೆ ನಿಮ್ಮ ಕರ್ಮಗಳು ನಿಮಗೆ ನಾವು ನಮ್ಮ ದಾಸ್ಯ ಆರಾಧನೆಯನ್ನು ಅಲ್ಲಾಹನಿಗಾಗಿ ನಿಷ್ಕಳಂಕಗೊಳಿಸಿದ್ದೇವೆ ಅಥವಾ ಇಬ್ರಾಹೀಂ ಇಸ್ಮಾಯೀಲ್ ಇಸ್ಹಾಕ್ ಯಾಕೂಬ್ ಮತ್ತು ಯಾಕೂಬರ ಸಂತತಿಯವರೆಲ್ಲರೂ ಯಹೂದಿಯರೋ ಅಥವಾ ಕ್ರೈಸ್ತರೋ ಆಗಿದ್ದರೆಂದು ನೀವೆನ್ನುತ್ತೀರಾ ಹೇಳಿರಿ ಹೆಚ್ಚು ತಿಳಿದವರು ನೀವೋ ಅಲ್ಲಾಹನೋ ಅಲ್ಲಾಹನ ಕಡೆಯಿಂದ ದೊರೆತ ಒಂದು ಸಾಕ್ಷ್ಯವು ತನ್ನಲ್ಲಿದ್ದು ಅದನ್ನು ಅಡಗಿಸಿದವನಿಗಿಂತ ಹಿರಿಯ ಅಕ್ರಮಿ ಇನ್ನಾರಿರಬಹುದು ನಿಮ್ಮ ಚಟುವಟಿಕೆಗಳ ಬಗ್ಗೆ ಅಲ್ಲಾಹು ಅಶ್ರದ್ದನಲ್ಲ ಗತಿಸಿ ಒಂದು ಸಮುದಾಯವದು ಅವರು ಗಳಿಸಿದುದು ಅವರಿಗೆ ಮತ್ತು ನೀವು ಗಳಿಸಿದುದು ನಿಮಗೆ ಅವರ ಕರ್ಮಗಳ ಕುರಿತು ನಿಮ್ಮೊಡನೆ ವಿಚಾರಣೆ ನಡೆಯದು ಇವರು ಈ ಮುಂಚೆ ಮುಖ ಮಾಡಿ ನಮಾಜ್ ಮಾಡುತ್ತಿದ್ದ ಕಿಬಲಾದಿಂದ ಒಮ್ಮೆಲೆ ತಿರುಗಿಬಿಡಬೇಕಾದರೆ ಇವರಿಗೇನಾಯಿತು ಎಂದು ತಿಳಿಗೇಡಿಗಳು ನಿಶ್ಚಯವಾಗಿಯೂ ಕೇಳವರು ಓ ಪೈಗಂಬರರೆ ಅವರೊಡನೆ ಹೇಳಿರಿ ಪೂರ್ವ ಪಶ್ಚಿಮ ಎಲ್ಲೋ ಅಲ್ಲಾಹನವೇ ಅಲ್ಲಾಹು ತಾನಿಷ್ಟಪಡುವವನಿಗೆ ಸನ್ಮಾರ್ಗ ತೋರಿಸುತ್ತಾನೆ ಮತ್ತು ಇದೇ ರೀತಿ ನೀವು ಜಗತ್ತಿನ ಮಾನವರ ಬಗ್ಗೆ ಸಾಕ್ಷಿಯಾಗಿರಲಿಕ್ಕೂ ಸಂದೇಶವಾಹಕರು ನಿಮ್ಮ ಬಗ್ಗೆ ಸಾಕ್ಷಿಯಾಗಿರಲಿಕ್ಕೂ ನಾವು ನಿಮ್ಮನ್ನು ಒಂದು ಸುಮಧ್ಯ ಸಮುದಾಯವನ್ನಾಗಿ ಮಾಡಿದ್ದೇವೆ ನಿಮ್ಮಲ್ಲಿ ಸಂದೇಶವಾಹಕರ ಅನುಸರಣೆ ಮಾಡುವವರಾರು ಮತ್ತು ವಿಮುಖರಾಗುವವರು ಯಾರು ಎಂದು ತಿಳಿಯಲಿಕಾಗಿ ಮಾತ್ರ ನೀವು ಈ ಮುಂಚೆ ಮುಖ ಮಾಡುತ್ತಿದ್ದ ಕಿಬಲಾವನ್ನು ನಾವು ನಿಶ್ಚಯಿಸಿದ್ದೆವು ಈ ಸಂಗತಿಯಂತೂ ಅತ್ಯಂತ ಕಠಿಣವಾಗಿತ್ತು ಆದರೆ ಅಲ್ಲಾಹನಿಂದ ಸನ್ಮಾರ್ಗ ಹೊಂದಿದವರಿಗೆ ಕಿಂಚಿತ್ತೂ ಕಠಿಣವಾಗಲಿಲ್ಲ ಅಲ್ಲಾಹು ನಿಮ್ಮ ಸತ್ಯವಿಶ್ವಾಸವನ್ನು ಎಂದಿಗೂ ನಿಷ್ಫಲಗೊಳಿಸಲಾರನು ಅಲ್ಲಾಹು ಜನರ ಬಗೆಗೆ ಅತ್ಯಂತ ಕೃಪಾಳವೂ ಕರುಣಾನಿಧಿಯೂ ಆಗಿರುತ್ತಾನೆಂಬುದು ಖಾತ್ರಿಯಂದು ತಿಳಿಯಿರಿ ಓ ಪೈಗಂಬರರೆ ನಿಮ್ಮ ಮುಖ ಆಗಾಗ ಆಕಾಶದತ್ತ ತಿರುಗುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಇದೋ ನಾವು ನಿಮ್ಮನ್ನು ನೀವಿಷ್ಟಪಡುವ ಕಿಬಲಾದ ಕಡೆಗೆ ತಿರುಗಿಸಿ ಬಿಡುತ್ತೇವೆ ಮಸ್ಜಿದುಲ್ ಹರಾಮಿನ ದಿಕ್ಕಿಗೆ ಮುಖ ಮಾಡಿರಿ ನೀವೆಲ್ಲಿದ್ದರೂ ಅದರ ಕಡೆಗೇ ಮುಖ ಮಾಡಿ ನಮಾಜು ಮಾಡುತ್ತಲಿರಿ ಈ ಆಜ್ಞೆ ಇವರ ಪ್ರಭುವಿನ ವತಿಯಿಂದ ಬಂದುದು ಸತ್ಯವೆಂದು ಗ್ರಂಥ ಕೊಡಲ್ಪಟ್ಟವರು ಚೆನ್ನಾಗಿಬಲ್ಲರು ಹೀಗಿದ್ದು ಇವರು ಮಾಡುತ್ತಿರುವುದರ ಕುರಿತು ಅಲ್ಲಾಹನು ಅಶ್ರದ್ದನಲ್ಲ ನೀವು ಈ ಗ್ರಂಥದವರ ಬಳಿ ಎಂತಹ ಆಧಾರ ಪ್ರಮಾಣಗಳನ್ನು ತಂದರು ಇವರು ನಿಮ್ಮ ಕಿಬಲಾವನ್ನು ಅನುಸರಿಸಲಾರರು ಇವರ ಕಿಬಲಾವನ್ನು ಅನುಸರಿಸಲು ನಿಮಗೂ ಸಾಧ್ಯವಾಗದು ಇವರಲ್ಲಿ ಯಾವ ಪಂಗಡವೂ ಇನ್ನೊಂದರ ಕಿಬಲಾವನ್ನು ಅನುಸರಿಸಲು ಸಿದ್ಧವಿಲ್ಲ ನೀವು ನಿಮಗೆ ದೊರೆತ ಜ್ಞಾನದ ಅನಂತರವೂ ಇವರ ಇಚ್ಛೆಗಳನ್ನು ಅನುಕರಿಸಿದರೆ ನಿಶ್ಚಯವಾಗಿಯೂ ನೀವು ಅಕ್ರಮಿಗಳನ್ನು ಪರಿಗಣಿಸಲ್ಪಡುವಿ ನಾವು ಗ್ರಂಥ ಕೊಟ್ಟಿರುವವರು ಈಗ ಕಿಬಿಲಾ ಮಾಡಲ್ಪಟ್ಟ ಸ್ಥಾನವನ್ನು ತಮ್ಮ ಮಕ್ಕಳನ್ನು ಗುರುತಿಸುವಂತೆಯೇ ಗುರುತಿಸುತ್ತಾರೆ ಆದರೆ ಅವರಲ್ಲೊಂದು ಪಂಗಡವು ತಿಳಿದೂ ತಿಳಿದೂ ಸತ್ಯವನ್ನು ಮರೆಮಾಚುತ್ತಿದೆ ನಿಮ್ಮ ಪ್ರಭುವಿನ ವತಿಯಿಂದ ಬಂದ ಪರಮಸತ್ಯವಿದು ಆದುದರಿಂದ ನೀವು ಈ ಬಗೆಗೆ ಎಂದೂ ಸಂಶಯಕ್ಕೊಳಗಾಗಬೇಡಿರಿ ಪ್ರತಿಯೊಬ್ಬನಿಗೂ ಅವನು ಮುಖ ದಿಕ್ಕೊಂದಿದೆ ನೀವಂತೂ ಸತ್ಕರ್ಮಗಳ ದಿಕ್ಕಿಗೆ ಮುನ್ನಡೆಯಿರಿ ನೀವೆಲ್ಲಿದ್ದರೂ ಅಲ್ಲಾಹನು ನಿಮ್ಮೆಲ್ಲರನ್ನೂ ಮರಳಿ ತರುವನು ಅವನ ಅಧಿಕಾರ ವ್ಯಾಪ್ತಿಯಿಂದ ಯಾವುದೂ ಹೊರಗಿಲ್ಲ ನೀವು ಎತ್ತ ಯಾತ್ರೆ ಹೊರಟಿದ್ದರೂ ಅಲ್ಲಿ ನಮಾಜಿನ ವೇಳೆ ನಿಮ್ಮ ಮುಖವನ್ನು ಮಸ್ಜಿದುಲ್ ಹರಾಮಿನ ಕಡೆಗೆ ತಿರುಗಿಸಿಬಿಡಿರಿ ಏಕೆಂದರೆ ನಿಮ್ಮ ಪಾಲಕ ಪ್ರಭುವಿನ ಪರಮ ದಿಟವಾದ ತೀರ್ಮಾನವಿದು ಅಲ್ಲಾಹು ನಿಮ್ಮ ಕರ್ಮಗಳ ಕುರಿತು ಅಶ್ರದ್ದನಲ್ಲ ಮತ್ತು ನೀವು ಎತ್ತ ಯಾತ್ರೆ ಹೊರಟರೂ ನಿಮ್ಮ ಮುಖವನ್ನು ಮಸ್ಜಿದುಲ್ ಹೆರಾಮಿನ ಕಡೆಗೆ ತಿರುಗಿಸಿಬಿಡಿರಿ ಮತ್ತು ಜನರಿಗೆ ನಿಮ್ಮ ವಿರುದ್ಧ ಅವಕಾಶ ಸಿಗದಂತಾಗಲು ನೀವೆಲ್ಲಿದ್ದರೂ ಅದರ ಕಡೆಗೇ ಮುಖ ತಿರುಗಿಸಿರಿ ಆದರೆ ಅಕ್ರಮಿಗಳ ಬಾಯಿ ಎಂದೂ ಮುಚ್ಚದು ಆದುದರಿಂದ ಅವರನ್ನು ನೀವು ಭಯಪಡಬೇಡಿರಿ ನನ್ನನ್ನು ಮಾತ್ರ ಭಯಪಡಿರಿ ಇದು ನಿಮ್ಮ ಓ ಸತ್ಯವಿಶ್ವಾಸಿಗಳೇ ಸಹನೆ ಮತ್ತು ನಮಾಜಿನಿಂದ ಸಹಾಯ ಪಡೆಯಿರಿ ನಿಶ್ಚಯವಾಗಿಯೂ ಅಲ್ಲಾಹು ಅಲ್ಲಾಹನ ಪಥದಲ್ಲಿ ವಧಿಸಲ್ಪಡುವವರನ್ನು ಮೃತರು ಎನ್ನಬೇಡಿರಿ ಅವರು ವಾಸ್ತವದಲ್ಲಿ ಜೀವಂತವಿದ್ದಾರೆ ಆದರೆ ಅವರ ಜೀವನದ ಅರಿವು ನಿಮಗಾಗುವುದಿಲ್ಲ ನಾವು ನಿಮ್ಮನ್ನು ಭಯಾಶಂಕೆ ಹಸಿವು ದನಹಾನಿ ಜೀವಹಾನಿ ಮತ್ತು ಉತ್ಪನ್ನಗಳ ನಾಶಗಳಿಗೊಳಪಡಿಸಿ ಅವಶ್ಯವಾಗಿಯೂ ಪರೀಕ್ಷಿಸುವೆವು ಇಂತಹ ಸನ್ನಿವೇಶಗಳಲ್ಲಿ ತಾಳ್ಮೆ ಸುವಾರ್ತೆ ನೀಡಿರಿ ಅಂತಹವರ ಮೇಲೆ ವಿಪತ್ತೇನಾದರೂ ಎರಗಿದಾಗ ಅವರು ನಿಶ್ಚಯವಾಗಿಯೂ ನಾವು ಅಲ್ಲಾಹನವರು ಮತ್ತು ಅಲ್ಲಾಹ ನೆಡೆಗೇ ನಮಗೆ ಮರಳಲಿಕ್ಕಿದೆ ಎನ್ನುವರು ಅವರ ಮೇಲೆ ಅವರ ಪ್ರಭುವಿನ ಕಡೆಯಿಂದ ಮಹಾ ಅನುಗ್ರಹಗಳಿರುವು ಅವನ ಕಾರುಣ್ಯವು ಅವರನ್ನು ಆಚ್ಛಾದಿಸುವುದು ಮತ್ತು ಇಂತಹವರೇ ಸನ್ಮಾರ್ಗ ಹೊಂದಿದವರಾಗಿರುತ್ತಾರೆ ನಿಶ್ಚಯವಾಗಿಯೂ ಮತ್ತು ಮರುವಾಗಳು ಅಲ್ಲಾಹನ ಸಂಕೇತಗಳಲ್ಲಾಗಿರುತ್ತವೆ ಆದುದರಿಂದ ಪವಿತ್ರ ಭವನದ ಹಜ್ಜಿ ಅಥವಾ ಉಮ್ರ ಮಾಡುವಾತನು ಆ ಎರಡು ಬೆಟ್ಟಗಳ ನಡುವೆ ಸಾಯಿ ಮಾಡುವುದರಲ್ಲಿ ಏನೂ ದೋಷವಿಲ್ಲ ಮತ್ತು ಸ್ವಯಂ ಪ್ರೇರಣೆಯಿಂದ ಸತ್ಕರ್ಮ ಮಾಡುವವನನ್ನು ಅಲ್ಲಾಹು ಬಲ್ಲವನು ಅವನನ್ನು ಗೌರವಿಸುವವನೂ ಆಗಿರುತ್ತಾನೆ ನಾವು ಅವತೀರ್ಣಗೊಳಿಸಿದ ಸುವ್ಯಕ್ತ ದೃಷ್ಟಾಂತಗಳನ್ನೂ ಮಾರ್ಗದರ್ಶನಗಳನ್ನು ನಾವು ಅವುಗಳನ್ನು ಸಮಸ್ತ ಮಾನವರಿಗಾಗಿ ನಮ್ಮ ಗ್ರಂಥದಲ್ಲಿ ವಿವರಿಸಿದ ಬಳಿಕವೂ ಯಾರು ಮರೆಮಾಚುತ್ತಾರೋ ಅವರನ್ನು ಅಲ್ಲಾಹು ಅಭಿಶಪಿಸುತ್ತಾನೆ ಮತ್ತು ಶಪಿಸುವವರೆಲ್ಲರೂ ಅವರನ್ನು ಅಭಿಶಪಿಸುತ್ತಾರೆ ಆದರೆ ಪಶ್ಚಾತ್ತಾಪ ಪಡುವವರನ್ನು ತಮ್ಮ ವರ್ತನೆಯನ್ನು ತಿದ್ದಿಕೊಳ್ಳುವವರನ್ನು ಮರೆಮಾಚಿದುದನ್ನು ಬಹಿರಂಗಗೊಳಿಸುವವರನ್ನು ನಾನು ಕ್ಷಮಿಸುವೆನು ಮತ್ತು ನಾನು ಪಶ್ಚಾತ್ತಾಪವನ್ನು ಅತ್ಯಧಿಕವಾಗಿ ಸ್ವೀಕರಿಸುವವನು ಕರುಣಾನಿಧಿಯೂ ಆಗಿರುತ್ತೇನೆ ಸತ್ಯನಿಷೇಧ ನಿಲುಮೆಯನ್ನು ಕೈಗೊಂಡು ಸತ್ಯ ನಿಷೇಧಾವಸ್ಥೆಯಲ್ಲಿಯೇ ಬಿಟ್ಟವರಿಗೆ ಅಲ್ಲಾಹನ ಅವನ ದೇವಚರರ ಮತ್ತು ಸಕಲ ಮಾನವರ ಅಭಿಶಾಪವಿದೆ ಅವರು ಈ ಶಪಿತಾವಸ್ಥೆಯಲ್ಲಿಯೇ ಸದಾಕಾಲವಿರುವರು ಅವರ ಶಿಕ್ಷೆಯಲ್ಲಿ ಕಡಿತವೂ ಅವರಿಗೆ ಇನ್ನೊಂದು ಕಾಲಾವಕಾಶವನ್ನೂ ನೀಡಲಾಗದು ನಿಮ್ಮ ದೇವ ಏಕೈಕ ದೇವ ಆ ದಯಾಮಯನು ಕರುಣಾನಿಧಿಯೂ ಆಗಿರುವವನ ಹೊರತು ಇನ್ನೊಬ್ಬ ದೇವನಿಲ್ಲ ಈ ಯಥಾರ್ಥತೆಯನ್ನು ಅರಿತುಕೊಳ್ಳಲಿಕ್ಕಾಗಿ ಯಾವುದಾದರೂ ಕುರುಹು ಅಥವಾ ದೃಷ್ಟಾಂತ ಬೇಕಾದರೆ ಆಕಾಶಗಳ ಮತ್ತು ಭೂಮಿಯ ನಿರ್ಮಾಣದಲ್ಲಿ ಇರುಳು ಹಗಲುಗಳು ಒಂದರ ಹಿಂದೆ ಇನ್ನೊಂದರಂತೆ ನಿರಂತರವಾಗಿ ಬರುತ್ತಿರುವುದರಲ್ಲಿ ಜನೋಪಯೋಗಿ ಸಾಮಗ್ರಿಗಳನ್ನು ಹೊತ್ತುಕೊಂಡು ಜಲದಿಗಳಲ್ಲಿ ಸಂಚರಿಸುತ್ತಿರುವ ನೌಕೆಗಳಲ್ಲಿ ಅಲ್ಲಾಹನು ಆಕಾಶದಿಂದ ಸುರಿಸಿ ಅದರ ಭೂಮಿಯನ್ನು ನಿರ್ಜೀವಾವಸ್ಥೆಯ ಬಳಿಕ ಸಜೀವಗೊಳಿಸಿ ಈ ವ್ಯವಸ್ಥೆಯ ಮೂಲಕ ಭೂಮಿಯಲ್ಲಿ ತರತರದ ಜೀವರಾಶಿಗಳು ಹರಡಿರುವಂತೆ ಮಾಡಿದ ಮಳೆ ನೀರಿನಲ್ಲಿ ಚಲನೆಯಲ್ಲಿ ಹಾಗೂ ಆಕಾಶ ಮತ್ತು ಭೂಮಿಯ ನಡುವೆ ನಿಯಂತ್ರಿಸಲ್ಪಟ್ಟಿರುವ ಮೋಡಗಳಲ್ಲಿ ನಿಶ್ಚಯವಾಗಿಯೂ ವಿಚಾರವಂತರಿಗೆ ಅನೇಕಾನೇಕ ದೃಷ್ಟಾಂತಗಳಿವೆ ಆದರೆ ಅಲ್ಲಾಹನ ಏಕತೆಯನ್ನು ಪ್ರಮಾಣಪಡಿಸುವ ಇಂತಹ ಸುಸ್ಪಷ್ಟುರುಹುಗಳಿದ್ದು ಕೆಲವರು ಅಲ್ಲಾಹನ ಹೊರತು ಇತರರನ್ನು ಅವನ ಸರಿಸಾಟಿ ಮತ್ತು ಎದುರಾಳಿಯನ್ನಾಗಿ ಮಾಡುತ್ತಾರೆ ಮತ್ತು ಅಲ್ಲಾಹನಿಗೆ ಮಾರು ಹೋಗಬೇಕಾದ ರೀತಿಯಲ್ಲಿ ಅವರಿಗೆ ಮಾರು ಹೋಗುತ್ತಾರೆ ವಸ್ತುತಃ ಸತ್ಯವಿಶ್ವಾಸಿಗಳು ಅತ್ಯಧಿಕವಾಗಿ ಅಲ್ಲಾಹನನ್ನೇ ಪ್ರೀತಿಸುತ್ತಾರೆ ಅಕಟ ಸರ್ವ ಸರ್ವ ಅಧಿಕಾರಗಳು ಅಲ್ಲಾಹನ ವಶದಲ್ಲೇ ಇರುವವು ಮತ್ತು ಅಲ್ಲಾಹನು ಶಿಕ್ಷಿಸುವುದರಲ್ಲಿಯೂ ಅತ್ಯಂತ ಕಠೋರನೆಂಬುದನ್ನು ಯಾತನೆಯನ್ನು ಕಣ್ಣ ಕಂಡಾಗ ಮನಗಾಣಲಿರುವ ಈ ಅಕ್ರಮಿಗಳು ಇಂದೇ ಅದನ್ನು ಮನಗಂಡಿದ್ದರೆ ಅವನು ಶಿಕ್ಷೆ ಕೊಡುವಾಗಿನ ಇಹಲೋಕದಲ್ಲಿ ಅನುಸರಿಸಲ್ಪಡುತ್ತಿದ್ದ ಆ ಮುಂದಾಳುಗಳೇ ತಮ್ಮ ಅನುಯಾಯಿಗಳನ್ನು ಅವಗಣಿಸುವರು ಆದರೂ ಅವರು ಶಿಕ್ಷೆ ಪಡೆದೇ ತೀರುವರು ಅವರಿಗಿದ್ದ ಆಧಾರ ಬೆಂಬಲಗಳ ಶೃಂಖಲೆ ಕಡಿದು ಹೋಗುವುದು ಇಹಲೋಕದಲ್ಲಿ ಅವರ ಹಿಂಬಾಲಕರು ಅಕಟ ನಮಗೆ ಇನ್ನೊಂದು ಅವಕಾಶವನ್ನು ನೀಡಲಾಗುತ್ತಿದ್ದರೆ ಇವರೀಗ ನಮ್ಮೊಂದಿಗೆ ಅಸಂತುಷ್ಟಿಯನ್ನು ತೋರ್ಪಡಿಸುತ್ತಿರುವಂತೆಯೇ ನಾವು ಅವರೊಂದಿಗೆ ಅಸಂತುಷ್ಟಿಯನ್ನು ಪ್ರಕಟಪಡಿಸುತ್ತಿದ್ದೆವು ಎನ್ನುವರು ಹೀಗೆ ಹತಾಶರೂ ಲಜ್ಜಿತರೂ ಆಗಿ ಅತೀವ ಪಶ್ಚಾತ್ತಾಪ ಪಡುವಂತಾಗುವ ರೀತಿಯಲ್ಲಿ ಅವರು ಇಹಲೋಕದಲ್ಲಿ ಮಾಡುತ್ತಿರುವ ಆ ಕರ್ಮಗಳನ್ನೆಲ್ಲ ಅಲ್ಲಾಹನು ಅವರ ಮುಂದೆ ತರುವನು ಆದರೆ ಅವರಿಗೆ ನರಕದಿಂದ ಹೊರಗೆ ಹೋಗಲು ಯಾವ ದಾರಿಯೂ ಸಿಗಲಾರದು ಹೇ ಜನರೇ ಭೂಮಿಯಲ್ಲಿರುವ ಧರ್ಮಸಮ್ಮತ ಹಾಗೂ ಶುದ್ಧ ವಸ್ತುಗಳನ್ನು ನೀವು ಉಣ್ಣಿರಿ ಶೈತಾನನು ತೋರಿದ ಹಾದಿಗಳಲ್ಲಿ ನಡೆಯಬೇಡಿರಿ ಅವನು ನಿಮ್ಮ ಪ್ರತ್ಯಕ್ಷ ಶತ್ರು ಅವನು ನಿಮಗೆ ಪಾಪಕಾರ್ಯ ಮತ್ತು ಅಶ್ಲೀಲತೆಗಳ ಅಪ್ಪಣೆ ಕೊಟ್ಟು ಅದು ಅಲ್ಲಾಹನ ಆದೇಶವೆಂದು ನಿಮಗೆ ತಿಳಿದಿಲ್ಲವಾದರೂ ಅಲ್ಲಾಹನ ಹೆಸರಿಂದ ನೀವು ಅದನ್ನು ಹೇಳಿರೆಂದು ಬೋಧಿಸುತ್ತಾನೆ ಅಲ್ಲಾಹನು ಅವತೀರ್ಣಗೊಳಿಸಿದ ನಿರ್ದೇಶಗಳನ್ನು ಅನುಸರಿಸಿರೆಂದು ಅವರೊಡನೆ ಹೇಳಲಾದಾಗ ನಾವು ನಮ್ಮ ಪೂರ್ವಿಕರು ಯಾವ ಕ್ರಮವನ್ನು ಅನುಸರಿಸುತ್ತಿದ್ದದನ್ನು ಕಂಡಿದ್ದೇವೋ ಅದನ್ನೇ ಅನುಸರಿಸುವೆವು ಎನ್ನುತ್ತಾರೆ ಸರಿ ಅವರ ಪೂರ್ವಿಕರು ತಮ್ಮ ಬುದ್ಧಿಶಕ್ತಿಯನ್ನೇನು ಉಪಯೋಗಿಸದೆ ಸತ್ಯಮಾರ್ಗದಿಂದ ವಂಚಿತರಾಗಿದ್ದರೆ ಆಗಲೂ ಇವರು ಅವರನ್ನು ಅನುಸರಿಸುತ್ತಲೇ ಇರುವರೇ ಅಲ್ಲಾಹನು ತೋರಿಸಿದ ಮಾರ್ಗದರ್ಶನದ ಪ್ರಕಾರ ನಡೆಯಲು ನಿರಾಕರಿಸಿದವರ ಉಪಮೆಯು ಕುರುಬನು ಪ್ರಾಣಿಗಳನ್ನು ಕೂಗುವಾಗ ಅವುಗಳು ಅವನ ಕೂಗಾಟದನ್ನಾದದ ವಿನಹ ಬೇರೇನನ್ನೂ ಕೇಳದಂತಿದೆ ಇವರು ಕಿವುಡರು ಮೂಕರು ಅಂಧರು ಆದುದರಿಂದ ಇವರಿಗೇನೂ ತಿಳಿಯುವುದಿಲ್ಲ ಓ ಸತ್ಯವಿಶ್ವಾಸಿಗಳೇ ನೀವು ನಿಜವಾಗಿಯೂ ಅಲ್ಲಾಹನ ದಾಸ್ಯ ಆರಾಧನೆಯನ್ನೇ ಮಾಡುವವರಾದರೆ ನಾವು ನಿಮಗೆ ಒದಗಿಸಿರುವ ಶುದ್ಧವಾದ ವಸ್ತುಗಳನ್ನು ನಿರಾತಂಕವಾಗಿ ಉಣ್ಣಿರಿ ಮತ್ತು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿರಿ ಅಲ್ಲಾಹನ ಕಡೆಯಿಂದ ನಿಮ್ಮ ಮೇಲೆ ನಿಷೇಧವೇನಾದರೂ ಇದ್ದರೆ ಅದಿಷ್ಟೇ ಶವವನ್ನು ತಿನ್ನಬೇಡಿರಿ ನೆತ್ತರು ಮತ್ತು ಹಂದಿಯ ಮಾಂಸವನ್ನು ವರ್ಜಿಸಿರಿ ಮತ್ತು ಅಲ್ಲಾಹನ ಹೊರತು ಇತರರ ಹೆಸರು ಉಚ್ಚರಿಸಲಾದ ವಸ್ತುಗಳನ್ನು ತಿನ್ನಬೇಡಿರಿ ಆದರೆ ವಿವಶಾವಸ್ಥೆಯಲ್ಲಿದ್ದು ನಿಯಮೋಲ್ಲಂಘನೆಯ ಉದ್ದೇಶವಿಲ್ಲದೆಯೂ ಮಿತಿಮೀರದೆಯೋ ಅವುಗಳಿಂದ ಏನೆನ್ನಾದರೂ ತಿಂದುಬಿಟ್ಟರೆ ದೋಷವಿಲ್ಲ ನಿಶ್ಚಯವಾಗಿಯೂ ಅಲ್ಲಾಹನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ ಅಲ್ಲಾಹನು ತನ್ನ ಗ್ರಂಥದಲ್ಲಿ ಅವತೀರ್ಣಗೊಳಿಸಿದ ಆದೇಶಗಳನ್ನು ಬಚ್ಚಿಟ್ಟು ಅವುಗಳನ್ನು ಲೌಕಿಕ ಲಾಭಕ್ಕಾಗಿ ಬಲಿಕೊಡುವವರು ವಾಸ್ತವದಲ್ಲಿ ತಮ್ಮ ಹೊಟ್ಟೆಯನ್ನು ಅಗ್ನಿಯಿಂದ ತುಂಬುತ್ತಿದ್ದಾರೆ ನಿರ್ಣಾಯಕ ದಿನದಂದು ಅಲ್ಲಾಹು ಅವರೊಡನೆ ಮಾತನ್ನಾಡನು ಅವರನ್ನು ಪವಿತ್ರಗೊಳಿಸನು ಅವರಿಗೆ ವೇದನಾಪೂರ್ಣ ಶಿಕ್ಷಕಾದಿದೆ ಸನ್ಮಾರ್ಗಕ್ಕ ಪ್ರತಿಯಾಗಿ ದುರ್ಮಾರ್ಗವನ್ನು ಕ್ಷಮೆಯ ಪ್ರತಿಯಾಗಿ ಯಾತನೆಯನ್ನು ಖರೀದಿಸಿದವರು ಇವರೇ ಆಗಿರುತ್ತಾರೆ ನರಕಯಾತನೆಯನ್ನು ಸಹಿಸಲು ಸಿದ್ಧರಾಗಿರುವ ಅವರ ಸಾಹಸವೂ ಎಷ್ಟು ವಿಚಿತ್ರ ಅಲ್ಲಾಹನಂತೂ ನಿಶ್ಚಯವಾಗಿಯೂ ಸತ್ಯಸಹಿತ ಗ್ರಂಥವನ್ನು ಅವತರಿಸಿದನು ಆದರೆ ಗ್ರಂಥದಲ್ಲಿ ಭಿನ್ನಾಭಿಪ್ರಾಯಗಳನ್ನುಂಟು ಮಾಡಿದವರು ತಮ್ಮ ಕಚ್ಚಾಟಗಳಲ್ಲಿ ಸತ್ಯದಿಂದ ಬಹುದೂರ ಹೋಗಿಬಿಟ್ಟುದರಿಂದ ಹೀಗೆಲ್ಲ ಆಯಿತು ನೀವು ನಿಮ್ಮ ಮುಖಗಳನ್ನು ಪೂರ್ವ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಮಾಡಿಕೊಳ್ಳುವುದು ಧರ್ಮಶೀಲತೆಯಲ್ಲ ನಿಜವಾಗಿ ಒಬ್ಬನು ಅಲ್ಲಾಹನನ್ನೂ ನಿರ್ಣಾಯಕ ದಿನವನ್ನೂ ದೇವಚರರನ್ನು ಅಲ್ಲಾಹನು ಅವತೀರ್ಣಗೊಳಿಸಿದ ಗ್ರಂಥವನ್ನೂ ಅವನ ಸಂದೇಶವಾಹಕರನ್ನು ಹೃತ್ಪೂರ್ವಕ ಒಪ್ಪಿಕೊಳ್ಳುವುದು ಅಲ್ಲಾಹನ ಸಂಪ್ರೀತಿಗಾಗಿ ತನ್ನ ಮನಮೆಚ್ಚುಗೆಯ ಸಂಪತ್ತನ್ನು ಬಂಧುಗಳಿಗೂ ಅನಾಥರಿಗೂ ನಿರ್ಗತಿಕರಿಗೂ ಪ್ರಯಾಣಿಕರಿಗೂ ಸಹಾಯಾರ್ಥಿಗಳಿಗೂ ದಾಸ್ಯ ವಿಮೋಚನೆಗಾಗಿಯೂ ವ್ಯಯಿಸುವುದು ನಮಾಜನ್ನು ಸಂಸ್ಥಾಪಿಸುವುದು ಜಕಾತ್ ಅರ್ಥಾತ್ ಕಡ್ಡಾಯ ದಾನವನ್ನು ನೀಡುವುದು ವಾಗ್ದಾನ ಮಾಡಿದರೆ ಪೂರೈಸುವುದು ಕಷ್ಟ ಕಾರ್ಪಣ್ಯಗಳಲ್ಲಿಯೂ ಸತ್ಯಾಸತ್ಯಗಳ ಸಮರವಾಗುತ್ತಿರುವಾಗಲೂ ಸಹನೆಯಿಂದಿರುವುದು ಧರ್ಮಶೀಲತೆಯಾಗಿರುತ್ತದೆ ಇವರೇ ಸತ್ಯಸಂಧರು ಮತ್ತು ಇವರೇ ಧರ್ಮನಿಷ್ಠರು ಓ ಸತ್ಯ ನಿಮಗೆ ಕೊಲೆಯ ಮೊಕದ್ಯಮಗಳಲ್ಲಿ ಪ್ರತಿಕಾರವನ್ನು ಶಾಸನಗೊಳಿಸಲಾಗಿದೆ ಸ್ವತಂತ್ರನು ವಧಿಸಿದ್ದರೆ ಆ ಸ್ವತಂತ್ರನೊಂದಿಗೆ ಸೇಡುತೀರಿಸಬೇಕು ಗುಲಾಮನು ಘಾತಕನಾದರೆ ಗುಲಾಮನೇ ವಧಿಸಲ್ಪಡಬೇಕು ಮತ್ತು ಸ್ತ್ರೀಯು ಈ ಅಪರಾಧವೆಸಗಿದರೆ ಆ ಸ್ತ್ರೀಯೊಂದಿಗೆ ಪ್ರತೀಕಾರವೆಸಗಬೇಕು ಒಂದು ವೇಳೆ ಘಾತಕನೊಬ್ಬನೊಂದಿಗೆ ಅವನ ಸಹೋದರನ್ನು ಸೌಜನ್ಯದಿಂದ ವರ್ತಿಸಲು ಸಿದ್ಧನಾದರೆ ಸರ್ವಬಿದಿತ ರೀತಿಯಲ್ಲಿ ರಕ್ತ ಕಾಣಿಕೆಯ ಮತ್ತು ಘಾತಕನು ನ್ಯಾಯವಾಗಿ ಪರಿಹಾರದನವನ್ನು ಪಾವತಿ ಮಾಡಲು ಬದ್ಧನಾಗಿರುತ್ತಾನೆ ಇದು ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ ಸೌಲಭ್ಯವೂ ಕರುಣೆಯೂ ಆಗಿದೆ ಹೀಗಿದ್ದು ಯಾವನಾದರೂ ಹದ ಮೀರಿದರೆ ಅವನಿಗೆ ವೇದನಾಜನಕ ಶಿಕ್ಷೆಯಿದೆ ಓ ಬುದ್ಧಿಜೀವಿಗಳೇ ಪ್ರತೀಕಾರದಲ್ಲಿ ನಿಮಗೆ ಜೀವನವಿದೆ ನೀವು ಈ ಕಾನೂನಿನ ಉಲ್ಲಂಘನೆಯಿಂದ ದೂರವಿರುವಿರೆಂದು ಆಶಿಸಲಾಗುತ್ತದೆ ನಿಮ್ಮಲ್ಲಿ ಯಾರಿಗಾದರೂ ಮರಣದ ಸಮಯ ಸನ್ನಿಹಿತವಾದರೆ ಮತ್ತು ಅವನು ಸಂಪತ್ತು ಬಿಟ್ಟು ಹೋಗುತ್ತಿದ್ದರೆ ಮಾತಾಪಿತರಿಗೂ ನೆಂಟರಿಷ್ಟರಿಗೂ ಸರ್ವ ವಿಧಿತ ರೀತಿಯಲ್ಲಿ ಉಯಿಲು ಮಾಡುವುದು ನಿಮ್ಮ ಮೇಲೆ ಕಡ್ಡಾಯಗೊಳಿಸಲಾಗಿದೆ ಇದು ಧರ್ಮನಿಷ್ಠರ ಮೇಲಿನ ಬಾಧ್ಯತೆಯಾಗಿದೆ ಮುಂದೆ ಯಾರಾದರೂ ಮೃತವಾಣಿಯನ್ನು ಕೇಳಿಯೂ ಅದನ್ನು ಬದಲಾಯಿಸಿದರೆ ಅದರ ಪಾಪವು ಬದಲಾಯಿಸಿದವರ ಮೇಲಿರುವುದು ಅಲ್ಲಾಹು ಎಲ್ಲವನ್ನು ಆಲಿಸುವವನು ಸರ್ವಜ್ಞನೂ ಆಗಿರುತ್ತಾನೆ ಆದರೆ ಉಯಿಲು ಮಾಡಿದವನು ಅರಿತೋ ಅರಿಯದೆಯೋ ಹಕ್ಕುಚ್ಚ್ಯುತಿ ಮಾಡಿರುವನೆಂಬ ಆಶಂಕೆಯಿದ್ದು ಸಂಬಂಧಪಟ್ಟವರೊಂದಿಗೆ ಅದನ್ನು ಸರಿಪಡಿಸಿಕೊಂಡರೆ ಅವನ ಮೇಲೆ ಯಾವ ಪಾಪವೂ ಇಲ್ಲ ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆ ಓ ಸತ್ಯವಿಶ್ವಾಸಿಗಳೇ ಗತಪ್ರವಾದಿಗಳ ಅನುಯಾಯಿಗಳಿಗೆ ನಿರ್ಬಂಧಗೊಳಿಸಿದ್ದಂತೆಯೇ ನಿಮ್ಮ ಮೇಲೂ ಉಪವಾಸವೃತ್ತವನ್ನು ನಿರ್ಬಂಧಗೊಳಿಸಲಾಗಿದೆ ಇದರಿಂದ ನಿಮ್ಮಲ್ಲಿ ಧರ್ಮನಿಷ್ಠೆಯ ಗುಣವಿಶೇಷ ಆಶಿಸಲಾಗಿದೆ ಎಣಿಕೆಯ ಕೆಲವೇ ದಿನಗಳ ಉಪವಾಸ ವೃತ್ತವದು ನೀವೆಲ್ಲಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣದಲ್ಲಿದ್ದರೆ ಇತರ ದಿನಗಳಲ್ಲಿ ಅಷ್ಟೇ ಸಂಖ್ಯೆಯನ್ನು ಪೂರ್ತಿಗೊಳಿಸಿಕೊಳ್ಳಬೇಕು ಉಪವಾಸವಿರಲು ಶಕ್ತರಾದವರು ಉಪವಾಸವಿರದಿದ್ದರೆ ಪ್ರಾಯಶ್ಚಿತವನ್ನು ಕೊಡಬೇಕು ಒಂದು ದಿನದ ಉಪವಾಸದ ಪ್ರಾಯಶ್ಚಿತವು ಓರ್ವ ಬಡವನಿಗೆ ಆಹಾರ ನೀಡುವುದಾಗಿದೆ ಮತ್ತು ತನ್ನ ಇಚ್ಛೆಯಿಂದ ಇನ್ನಷ್ಟು ಸತ್ಕಾರ್ಯ ಮಾಡಿದರೆ ಅದು ಅವನಿಗೆ ಇನ್ನೂ ಉತ್ತಮ ಆದರೆ ನೀವು ಅರಿಯುವವರಾಗಿದ್ದರೆ ಉಪವಾಸವಿರುವುದೇ ನಿಮಗೆ ಅತ್ಯುತ್ತಮ ಮಾನವರಿಗೆ ಸಾಧ್ಯಂತ ಸನ್ಮಾರ್ಗ ಮಾರ್ಗದರ್ಶಕ ಮತ್ತು ಸತ್ಯಾಸತ್ಯಗಳಲ್ಲಿರುವ ಅಂತರವನ್ನು ಸುವ್ಯಕ್ತವಾಗಿ ತಿಳಿಸುವ ಶಿಕ್ಷಣಗಳನ್ನೊಳಗೊಂಡಿರುವ ಕುರ್ಆನ್ ಅವತೀರ್ಣಗೊಂಡ ತಿಂಗಳು ರಂಜಾನ್ ಆಗಿರುತ್ತದೆ ಆದುದರಿಂದ ಯಾವನಾದರೂ ಈ ತಿಂಗಳನ್ನು ಹೊಂದಿದಾಗ ಅವನು ಆ ಸಂಪೂರ್ಣ ತಿಂಗಳ ಉಪವಾಸ ವ್ರತವನ್ನಾಚರಿಸಬೇಕು ಯಾವನಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣಿಕನಾಗಿದ್ದರೆ ಆತನು ಇತರ ದಿನಗಳಲ್ಲಿ ಉಪವಾಸ ದಿನಗಳ ಸಂಖ್ಯೆಯನ್ನು ಪೂರ್ತಿಗೊಳಿಸಬೇಕು ಅಲ್ಲಾಹು ನಿಮಗೆ ಸೌಲಭ್ಯವನ್ನೀಯಲು ಬಯಸುತ್ತಾನೆ ನಿಮ್ಮನ್ನು ಕಷ್ಟಕ್ಕೀಡು ಮಾಡಲು ಇಚ್ಛಿಸುವುದಿಲ್ಲ ನೀವು ಉಪವಾಸದ ಸಂಖ್ಯೆಯನ್ನು ಪೂರ್ತಿಗೊಳಿಸಲು ಅನುಕೂಲವಾಗುವಂತೆಯೂ ಸನ್ಮಾರ್ಗದರ್ಶನದ ಮೂಲಕ ನಿಮ್ಮನ್ನು ಪ್ರತಿಷ್ಠಿತಗೊಳಿಸಿದ ಅಲ್ಲಾಹನ ಮಹಿಮೆಯನ್ನು ಕೊಂಡಾಡುತ್ತಾ ಅವನಿಗೆ ಕೃತಜ್ಞರಾಗಲಿಕ್ಕಾಗಿಯೂ ಈ ವಿಧಾನವನ್ನು ತೋರಿಸಿಕೊಡಲಾಗಿದೆ ಓ ಪೈಗಂಬರರೆ ನನ್ನದಾಸರು ನಿಮ್ಮೊಡನೆ ನನ್ನ ಬಗ್ಗೆ ಕೇಳಿದರೆ ನಾನು ಅವರಿಗೆ ನಿಕಟನಾಗಿದ್ದೇನೆಂದು ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯನ್ನು ಆಲಿಸುತ್ತೇನೆಂದು ಅದಕ್ಕೆ ಉತ್ತರಿಸುತ್ತೇನೆಂದು ಅವರಿಗೆ ಹೇಳಿರಿ ಆದುದರಿಂದ ಅವರು ನನ್ನ ಕಡೆಗೆ ಓಗೊಡಲಿ ಮತ್ತು ನನ್ನ ಮೇಲೆ ವಿಶ್ವಾಸ ವಿಧಿಸಲಿ ಇದನ್ನು ಅವರಿಗೆ ತಿಳಿಸಿಬಿಡಿರಿ ಅವರು ಸನ್ಮಾರ್ಗ ಪಡೆಯಲೂಬಹುದು ಉಪವಾಸ ವೃತ್ತದಂದು ರಾತ್ರಿ ಕಾಲದಲ್ಲಿ ನೀವು ನಿಮ್ಮ ಪತ್ನಿಯರೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದನ್ನು ಧರ್ಮಸಮ್ಮತಗೊಳಿಸಲಾಗಿರುತ್ತದೆ ಅವರು ನಿಮಗೆ ಉಡುಪಾಗಿರುವರು ಮತ್ತು ನೀವು ಅವರಿಗೆ ಉಡುಪಾಗಿರುವಿರಿ ನೀವು ರಹಸ್ಯವಾಗಿ ಆತ್ಮವಂಚನೆ ಮಾಡುತ್ತಿದ್ದುದು ಅಲ್ಲಾಹನಿಗೆ ತಿಳಿಯಿತು ಆದರೆ ಅಲ್ಲಾಹು ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿ ನಿಮ್ಮನ್ನು ಕ್ಷಮಿಸಿರುತ್ತಾನೆ ಇನ್ನು ನೀವು ಅವರೊಂದಿಗೆ ರಮಿಸಿರಿ ಮತ್ತು ಅಲ್ಲಾಹನು ನಿಮಗೆ ನಿಯತಗೊಳಿಸಿದ ಸವಿಯನ್ನು ಅನುಭವಿಸಿಕೊಳ್ಳಿರಿ ಮತ್ತು ಎರುಳಿನ ಕರಿರೇಖೆಯಿಂದ ಉಷಾಕಾಲದ ಬಿಳಿ ರೇಖೆಯು ನಿಮಗೆ ಬೇರ್ಪಟ್ಟು ತೋರುವವರೆಗಿನ ನಿಶಾವಧಿಯಲ್ಲಿ ತಿನ್ನಿರಿ ಮತ್ತು ಕುಡಿಯಿರಿ ಅನಂತರ ಈ ಕಾರ್ಯಗಳನ್ನೆಲ್ಲ ಬಿಟ್ಟು ರಾತ್ರಿಯವರೆಗೆ ನಿಮ್ಮ ಉಪವಾಸ ವೃತವನ್ನು ಪೂರ್ತಿಗೊಳಿಸಿರಿ ನೀವು ಮಸೀದಿಗಳಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಿರುವಾಗ ಸ್ತ್ರೀ ಸಂಭೋಗ ಮಾಡಬೇಡಿರಿ ಇವು ಅಲ್ಲಾಹನು ನಿರ್ಣಯಿಸಿದ ಮೇರೆಗಳು ಇವುಗಳನ್ನು ಸಮೀಪಿಸಬಾರದು ಹೀಗೆ ಜನರು ಅಪರಾಧಗಳಿಂದ ಪಾರಾಗುವರೆಂದು ನಿರೀಕ್ಷಿಸಿ ಅಲ್ಲಾಹು ತನ್ನ ಆದೇಶಗಳನ್ನು ಸುಸ್ಪಷ್ಟವಾಗಿ ವಿವರಿಸುತ್ತಾನೆ ನೀವು ನಿಮ್ಮ ಸಂಪತ್ತನ್ನು ಪರಸ್ಪರ ಅನುಚಿತ ರೀತಿಯಿಂದ ಕಬಳಿಸಬಾರದು ಮತ್ತು ನಿಮಗೆ ಇತರರ ಸಂಪತ್ತಿನ ಒಂದಂಶವನ್ನು ಉದ್ದೇಶಪೂರ್ವಕವಾಗಿ ಅಕ್ರಮ ರೂಪದಿಂದ ಕಬಳಿಸುವ ಸಂದರ್ಭ ಸಿಗುವಂತೆ ಅವುಗಳನ್ನು ಅಧಿಕಾರಿಗಳ ಮುಂದೆ ಸಮರ್ಪಿಸಬಾರದು ಓ ಪೈಗಂಬರರೆ ಜನರು ನಿಮ್ಮಡನೆ ಚಂದ್ರನ ವೃದ್ಧಿ ಕ್ಷಯಗಳ ಬಗ್ಗೆ ಪ್ರಶ್ನಿಸುತ್ತಾರೆ ಅವು ಜನರಿಗೆ ಕಾಲ ನಿರ್ಣಯದ ಹಾಗೂ ಹಜ್ಜಯಾತ್ರೆಯ ಸಂಕೇತಗಳಾಗಿವೆ ಎನ್ನಿರಿ ನೀವು ಹಿಂಭಾಗದಿಂದ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಿರುವುದು ಪುಣ್ಯ ಕಾರ್ಯ ಏನೂ ಅಲ್ಲವೆಂದು ಅಲ್ಲಾಹನ ಅಪ್ರಸನ್ನತೆಯಿಂದ ದೂರವಿರುವುದೇ ನಿಜವಾದ ಪುಣ್ಯ ಕಾರ್ಯವೆಂದು ಆ ಪ್ರಯುಕ್ತ ನೀವು ಬಾಗಿಲುಗಳಿಂದಲೇ ನಿಮ್ಮ ಮನೆಗಳೊಳಗೆ ಪ್ರವೇಶಿಸಿರೆಂದು ನಿಮಗೆ ವಿಜಯಪ್ರಾಪ್ತಿಯಾಗುವಂತಾಗಲೂ ಅಲ್ಲಾಹನ ಭಯವಿರಿಸಿಕೊಳ್ಳಿರೆಂದು ಅವರೊಡನೆ ಹೇಳಿರಿ ನಿಮ್ಮೊಡನೆ ಯುದ್ಧ ಮಾಡುವವರೊಂದಿಗೆ ನೀವೂ ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡಿರಿ ಆದರೆ ಅತಿಕ್ರಮಿಸಬೇಡಿರಿ ಅಲ್ಲಾಹು ಅತಿಕ್ರಮಿಸುವವರನ್ನು ಮೆಚ್ಚುವುದಿಲ್ಲ ಅವರೊಡನೆ ಹೋರಾಟ ನಡೆಸಬೇಕಾದ ಸಂದರ್ಭ ಬಂದಾಗಲೆಲ್ಲ ಹೋರಾಟ ನಡೆಸಿರಿ ಮತ್ತು ಅವರು ನಿಮ್ಮನ್ನು ಹೊರಕ್ಕೆ ಅಟ್ಟಿದ್ದಲ್ಲಿಂದ ನೀವೂ ಅವರನ್ನು ಹೊರಕಟ್ಟಿರಿ ಏಕೆಂದರೆ ಹತ್ಯೆಯು ಕೆಟ್ಟದ್ದಾಗಿದ್ದರೂ ಕ್ಷೋಭೆಯು ಅದಕ್ಕಿಂತಲೂ ಕೆಟ್ಟದ್ದಾಗಿದೆ ಅವರು ಮಸ್ಜಿದಲ್ ಹರಾಮಿನ ಬಳಿ ನಿಮ್ಮೊಡನೆ ಹೋರಾಡದಿದ್ದರೆ ನೀವೂ ಹೋರಾಡಬೇಡಿರಿ ಆದರೆ ಅಲ್ಲಿಯೂ ಅವರು ನಿಮ್ಮಡನೆ ಹೋರಾಡಿದರೆ ನೀವು ಅವರನ್ನು ನಿರ್ದಾಕ್ಷಿಣ್ಯವಾಗಿ ವಧಿಸಿರಿ ಇಂತಹ ಸತ್ಯ ಇದೇ ಪ್ರತಿಫಲ ಅನಂತರ ಅವರು ಹಿಂಜರಿದರೆ ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆಂಬುದನ್ನು ನೀವು ಅರಿತಿರಬೇಕು ಕ್ಷೋಭೆಯು ಸಂಪೂರ್ಣ ಅಳಿದು ಹೋಗುವವರೆಗೂ ಧರ್ಮವು ಪರಿಪೂರ್ಣವಾಗಿ ಅಲ್ಲಾಹನಿಗೆ ಆಗುವವರೆಗೂ ನೀವು ಅವರ ವಿರುದ್ಧ ಹೋರಾಡಿರಿ ಅನಂತರ ಅವರು ಹಿಮ್ಮೆಟ್ಟಿದರೆ ಅಕ್ರಮಿಗಳ ವಿನ ಇನ್ನಾರೇಲೂ ಕೈ ಎತ್ತಬಾರದು ಎಂಬುದನ್ನು ನೀವು ತಿಳಿದಿರಬೇಕು ಸನ್ಮಾನಿತ ತಿಂಗಳ ಪರ್ಯಾಯ ಸನ್ಮಾನಿತ ತಿಂಗಳೇ ಆಗಿರುತ್ತದೆ ಎಲ್ಲಾ ಸನ್ಮಾನಿತಗಳನ್ನು ಸರಿಸಮಾನವಾಗಿಯೇ ಗೌರವಿಸಲಾಗುವುದು ಆದುದರಿಂದ ನಿಮ್ಮ ಮೇಲೆ ಕೈ ಮಾಡಿದವರ ಮೇಲೆ ನೀವೂ ಅದೇ ರೀತಿಯಲ್ಲಿ ಕೈ ಮಾಡಿರಿ ಆದರೆ ಅಲ್ಲಾಹನ ಬಯರಿಸಿಕೊಳ್ಳಿರಿ ಅಲ್ಲಾಹು ಸೀಮೋಲ್ಲಂಘನೆಯನ್ನು ಮಾಡದವರೊಂದಿಗೆ ಮಾತ್ರ ವಿರುತ್ತಾನೆ ಮಾತ್ರವಿರುತ್ತಾನೆಂಬುದನ್ನು ನೀವು ತಿಳಿದಿರಬೇಕು ಅಲ್ಲಾಹನ ಮಾರ್ಗದಲ್ಲಿ ವೆಚ್ಚ ಮಾಡಿರಿ ಮತ್ತು ನಿಮ್ಮನ್ನು ನೀವೇ ವಿನಾಶಕ್ಕೆ ಒಳಪಡಿಸಿಕೊಳ್ಳಬೇಡಿರಿ ಸೌಜನ್ಯ ನೀತಿಯನ್ನು ಸ್ವೀಕರಿಸಿಕೊಳ್ಳಿರಿ ಏಕೆಂದರೆ ಅಲ್ಲಾಹು ಸಜ್ಜನರನ್ನು ಪ್ರೀತಿಸುತ್ತಾನೆ ಅಲ್ಲಾಹನ ಸಂತುಷ್ಟಿಗಾಗಿ ಹಜ್ಜಿ ಮತ್ತು ಉಮ್ರಾಗಳ ಸಂಕಲ್ಪ ಮಾಡಿದಾಗ ಅದನ್ನು ಪೂರ್ತಿಗೊಳಿಸಿರಿ ನೀವೆಲ್ಲಾದರೂ ಸುತ್ತುವರಿಯಲ್ಪಟ್ಟಾಗ ನಿಮಗೊದಗಿರುವ ಬಲಿಯನ್ನು ಅಲ್ಲಾಹನ ಸನ್ನಿಧಿಗೆ ಅರ್ಪಿಸಿರಿ ಮತ್ತು ಬಲಿಯು ತನ್ನ ಸ್ಥಾನವನ್ನು ತಲಪುವತನಕ ನಿಮ್ಮ ತಲೆ ಬೋಳಿಸಬೇಡಿರಿ ಆದರೆ ರೋಗಿಯಾಗಿರುವ ಅಥವಾ ಶಿರೋಬಾಧೆಯ ಕಾರಣದಿಂದ ತಲೆ ಬೋಳಿಸಿಕೊಂಡಾತನು ಆತನು ಪ್ರಾಯಶ್ಚಿತ ರೂಪದಲ್ಲಿ ಉಪವಾಸಗಳನ್ನಾಚರಿಸಬೇಕು ಅಥವಾ ದಾನ ಕೊಡಬೇಕು ಅಥವಾ ಬಲಿಯರ್ಪಿಸಬೇಕು ಅನಂತರ ನಿಮಗೆ ನೆಮ್ಮದಿಯೊದಗಿದಾಗ ಮತ್ತು ನೀವು ಹಜ್ಜಿಗಿಂತ ಮುಂಚಿತವಾಗಿ ಮಕ್ಕ ತಲುಪಿದರೆ ಹಜ್ಜಿನ ಕಾಲ ಬರುವ ತನಕ ಉಮ್ರಾದಿಂದ ಫಲ ಪಡೆಯುವ ಆತನು ತನ್ನ ಬಲಿಯೊದಗದಿದ್ದರೆ ಮೂರು ದಿನಗಳ ಉಪವಾಸವನ್ನು ಹಜ್ಜು ಕಾಲದಲ್ಲಿಯೂ ಏಳು ದಿನಗಳ ಉಪವಾಸವನ್ನು ಸ್ವಗ್ರಹಕ್ಕೆ ತಲುಪಿದ ಬಳಿಕವೂ ಹೀಗೆ ಹತ್ತು ದಿನಗಳ ಉಪವಾಸವನ್ನು ಪೂರ್ತಿಯಾಗಿ ಆಚರಿಸಬೇಕು ಈ ರಿಯಾಯಿತಿಯು ಮಸ್ಜಿದುಲ್ ಹರಾಮನ ಸಮೀಪದ ನಿವಾಸಿಗಳು ಅಲ್ಲದವರಿಗಾಗಿದೆ ಅಲ್ಲಾಹನ ಈ ಆಜ್ಞೆಗಳನ್ನು ಉಲ್ಲಂಘಿಸದಿರಿ ಅಲ್ಲಾಹು ಕಠಿಣವಾಗಿ ಶಿಕ್ಷಿಸುವವನೆಂಬುದನ್ನು ನೀವು ಚೆನ್ನಾಗಿ ತಿಳಿದಿರಬೇಕು ಹಜ್ಜಿನ ತಿಂಗಳು ಎಲ್ಲರಿಗೂ ತಿಳಿದಿವೆ ಈ ನಿಶ್ಚಿತ ತಿಂಗಳುಗಳಲ್ಲಿ ಹಜ್ಜನ ಸಂಕಲ್ಪ ಮಾಡುವಾತನು ಹಜ್ ಕಾಲಾವಧಿಯಲ್ಲಿ ಯಾವುದೇ ಕಾಮಾಪೇಕ್ಷೆಯ ದುರಾಚಾರದ ಮತ್ತು ಕಲಹದ ಕಾರ್ಯಗಳು ತನ್ನಿಂದ ಸಂಭವಿಸದಂತೆ ಜಾಗರೂಕನಾಗಿರಬೇಕು ನೀವು ಯಾವ ಸತ್ಕಾರ್ಯಗಳನ್ನು ಮಾಡಿದರೂ ಅದು ಅಲ್ಲಾಹನ ಅರಿವಿನಲ್ಲಿರುವುದು ಹಜ್ಜಯಾತ್ರೆಗೆ ಹೋಗುವಾಗ ದಾರಿ ವೆಚ್ಚವನ್ನು ಕೊಂಡು ಹೋಗಿರಿ ಅತ್ಯುತ್ತಮ ದಾರಿ ಧರ್ಮನಿಷ್ಠೆ ಆಗಿರುತ್ತದೆ ಆದುದರಿಂದ ಓ ಬುದ್ಧಿಜೀವಿಗಳೇ ನನ್ನ ಆಜ್ಞೋಲ್ಲಂಘನೆಯಿಂದ ದೂರವಿರಿ ನೀವು ಹಜ್ಜಿಯಾತ್ರೆಯ ಜೊತೆಯಲ್ಲೇ ನಿಮ್ಮ ಪ್ರಭುವಿನ ಅನುಗ್ರಹವನ್ನರಸುತ್ತಾ ಹೋಗುವುದರಲ್ಲೇನೂ ಅಡ್ಡಿಯಿಲ್ಲ ನೀವು ಅರಫಾದಿಂದ ಹೊರಟು ಮಷ್ಅರುಲ್ ಹರಾಮಿನ ಬಳಿ ತಂಗಿ ಅಲ್ಲಾಹನನ್ನು ಸ್ಮರಿಸಿರಿ ಆತನು ನಿಮಗೆ ಮಾರ್ಗದರ್ಶನ ಮಾಡಿದ ರೀತಿಯಲ್ಲೇ ಸ್ಮರಿಸಿರಿ ಮುಂಚೆ ನೀವು ಪಥಭ್ರಷ್ಟರಾಗಿದ್ದೀರಿ ಆ ಬಳಿಕ ಇತರೆಲ್ಲರೂ ಮರಳುವಲ್ಲಿಂದಲೇ ನೀವು ಮರಳಿರಿ ಮತ್ತು ಅಲ್ಲಾಹನಿಂದ ಕ್ಷಮೆಯಾಚಿಸಿರಿ ನಿಶ್ಚಯವಾಗಿಯೂ ಅಲ್ಲಾಹು ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ ಹೀಗೆ ನೀವು ಹಜ್ಜಿನ ವಿಧಿವಿಧಾನಗಳನ್ನು ನಿರ್ವಹಿಸಿದ ಬಳಿಕ ಹಿಂದೆ ನೀವು ಪೂರ್ವೀಕರನ್ನು ಸ್ಮರಿಸುತ್ತಿದ್ದಂತೆಯೇ ಅಲ್ಲಾಹನನ್ನು ಸ್ಮರಿಸಿರಿ ಮಾತ್ರವಲ್ಲ ಅದಕ್ಕಿಂತಲೂ ಅಧಿಕವಾಗಿ ಸ್ಮರಿಸಿರಿ ಆದರೆ ಅಲ್ಲಾಹನನ್ನು ಸ್ಮರಿಸುವವರಲ್ಲೂ ತುಂಬಾ ತಾರತಮ್ಯವಿದೆ ಅವರಲ್ಲಿ ಕೆಲವರು ಓ ನಮ್ಮ ಪ್ರಭು ನಮಗೆ ಇಹಲೋಕದಲ್ಲೇ ಎಲ್ಲವನ್ನೂ ಕೊಟ್ಟು ಬಿಡು ಇಂತಹವರಿಗೆ ಪರಲೋಕದಲ್ಲಿ ಯಾವ ಪಾಲೂ ಇಲ್ಲ ಇನ್ನು ಕೆಲವರು ಓ ಪ್ರಭು ನಮಗೆ ಇಹಲೋಕದಲ್ಲಿಯೂ ಒಳಿತನ್ನು ದಯಪಾಲಿಸು ಪರಲೋಕದಲ್ಲಿಯೂ ಒಳಿತನ್ನು ದಯಪಾಲಿಸು ಮತ್ತು ನಮ್ಮನ್ನು ಅಗ್ನಿಯಾತನೆಯಿಂದ ರಕ್ಷಿಸು ಎನ್ನುವವರೂ ಇದ್ದಾರೆ ಇಂತಹವರು ತಮ್ಮ ದುಡಿಮೆಗೆ ಅನುಸಾರವಾಗಿ ಎರಡು ಕಡೆಗಳಲ್ಲೂ ಪಾಲು ಪಡೆಯುವರು ಅಲ್ಲಾಹು ಲೆಕ್ಕ ತೀರಿಸುವುದರಲ್ಲಿ ಅತಿ ಶೀಘ್ರನಾಗಿರುತ್ತಾನೆ ನೀವು ಅಲ್ಲಾಹನ ಧ್ಯಾನದಲ್ಲಿ ಕಳೆಯಬೇಕಾಗಿರುವ ಎಣಿಕೆಯ ಕೆಲವು ದಿನಗಳಿವು ಯಾವನಾದರು ಲಗುಬಗೆಯಿಂದ ಬಗೆಯಿಂದ ಎರಡೇ ದಿನಗಳಲ್ಲಿ ಮರಳಿದರೂ ಏನೂ ದೋಷವಿಲ್ಲ ಇನ್ನಾವನಾದರೂ ಸ್ವಲ್ಪ ಹೆಚ್ಚು ಕಾಲ ನಿಂತು ಮರಳಿದರೂ ಏನೂ ದೋಷವಿಲ್ಲ ಇದು ಈ ದಿನಗಳನ್ನು ಧರ್ಮನಿಷ್ಠೆಯಲ್ಲಿ ಕಳೆದಿದ್ದರೆ ಮಾತ್ರ ಅಲ್ಲಾಹನ ಅವಿಧೇಯತೆಯಿಂದ ದೂರವಿರಿ ಒಂದು ದಿನ ಅವನ ಸನ್ನಿಧಿಯಲ್ಲಿ ನಿಮಗೆ ಹಾಜರಾಗಲಿದೆ ಎಂಬುದನ್ನು ನೀವು ಚೆನ್ನಾಗಿ ಅರಿತುಕೊಳ್ಳಿರಿ ಜನರ ಪೈಕಿ ಯಾವನಾದರೊಬ್ಬನ ಮಾತುಗಳು ಐಹಿಕ ಜೀವನದಲ್ಲಿ ನಿಮಗೆ ಅತ್ಯಂತ ಹಿತವಾಗಿ ತೋರುತ್ತವೆ ಅವನು ತನ್ನ ನಿಷ್ಕಾಪಟ್ಯದ ಬಗ್ಗೆಗೆ ಪದೇ ಪದೇ ಅಲ್ಲಾಹನನ್ನು ಸಾಕ್ಷ್ಯ ಆದರೆ ಯಥಾರ್ಥದಲ್ಲಿ ಅವನು ಸತ್ಯದ ಅತ್ಯಂತ ಕೆಟ್ಟ ಶತ್ರುವಾಗಿರುತ್ತಾನೆ ಅಂತಹವನಿಗೆ ಅಧಿಕಾರ ಪ್ರಾಪ್ತವಾದಾಗ ಭೂಮಿಯ ಮೇಲೆ ಅವನ ಚಟುವಟಿಕೆಗಳೆಲ್ಲ ಕ್ಷೋಭೆಯನ್ನುಂಟು ಮಾಡಲಿಕ್ಕೂ ಹೊಲ ಮಾನವ ವಂಶವನ್ನು ನಾಶ ಆಗಿರುತ್ತವೆ ವಾಸ್ತವದಲ್ಲಿ ಅವನು ಸಾಕ್ಷ್ಯವಿಧಿಸುತ್ತಿರುವ ಅಲ್ಲಾಹು ಕ್ಷೋಭೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚುವುದಿಲ್ಲ ಅಲ್ಲಾಹನ ಭಯವಿರಿಸಿಕೋ ಎಂದು ಅವನೊಡನೆ ಹೇಳಲಾದಾಗ ಅವನ ದುರಭಿಮಾನವು ಅವನನ್ನು ಪಾಪ ದೃಢಗೊಳಿಸುತ್ತದೆ ಅಂತಹವನಿಗೆ ನರಕವೇ ಸಾಕು ಮತ್ತು ಅದು ಅತ್ಯಂತ ಕೆಟ್ಟ ತಾಣ ಇನ್ನೊಂದೆಡೆ ಅಲ್ಲಾಹನ ಸಂಪ್ರೀತಿಯ ಆಕಾಂಕ್ಷೆಯಲ್ಲಿ ತನ್ನ ದೇಹವನ್ನು ಸವೆಸುವವನೂ ಇದ್ದಾನೆ ಅಂತಹ ದಾಸನ ಮೇಲೆ ಅಲ್ಲಾಹು ಅತ್ಯಂತ ಕೃಪಾಳುವಾಗಿರುತ್ತಾನೆ ಓ ಸತ್ಯವಿಶ್ವಾಸಿಗಳೇ ನೀವು ಸರ್ವಸಂಪೂರ್ಣವಾಗಿ ಇಸ್ಲಾಮಿನೊಳಗೆ ಸೇರಿಕೊಳ್ಳಿರಿ ಮತ್ತು ಶೈತಾನನನ್ನು ಅನುಸರಿಸಬೇಡಿರಿ ನಿಶ್ಚಯವಾಗಿಯೂ ಅವನು ನಿಮ್ಮ ಪ್ರತ್ಯಕ್ಷ ಶತ್ರುವಾಗಿದ್ದಾನೆ ನೀವು ನಿಮ್ಮ ಬಳಿಗೆ ಬಂದಿರುವ ಸುವ್ಯಕ್ತ ಬೋಧನೆಗಳನ್ನು ಹೊಂದಿಯೂ ತಪ್ಪಿ ನಡೆದರೆ ಅಲ್ಲಾಹು ಮಹಾಪ್ರತಾಪಿಯೂ ಯುಕ್ತಿಪೂರ್ಣನೂ ಎಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ ಇಷ್ಟೆಲ್ಲ ಉಪದೇಶ ಹಾಗೂ ಬೋಧನೆಗಳ ಬಳಿಕವೂ ಜನರು ನೆಟ್ಟಗಾಗದಿದ್ದಲ್ಲಿ ಅವರೇನು ಮೋಡಗಳ ಛತ್ರಗಳಲ್ಲಿ ದೇವಚರರ ಸಮೂಹದೊಂದಿಗೆ ಅಲ್ಲಾಹು ಸ್ವತಃ ಬಂದರಗಿ ಅಂತಿಮ ತೀರ್ಮಾನವನ್ನೇ ಮಾಡಿಬಿಡಬೇಕೆಂದು ಪ್ರತೀಕ್ಷಿಸುತ್ತಿರುವರೇ ಕೊನೆಗಂತೂ ಎಲ್ಲ ಪ್ರಕರಣಗಳು ಅಲ್ಲಾಹನ ಸನ್ನಿಧಿಯಲ್ಲೇ ಸಮರ್ಪಿಸಲ್ಪಡಲಿಕ್ಕಿದೆ ಬನಿ ಇಸ್ರಾಯಿಲರೊಡನೆ ನಾವು ಅವರಿಗೆ ಯಾವ ಯಾವ ಸುವ್ಯಕ್ತ ದೃಷ್ಟಾಂತಗಳನ್ನು ತೋರಿಸಿದ್ದೆವು ಮತ್ತು ಅಲ್ಲಾಹನ ಅನುಗ್ರಹ ಹೊಂದಿದ ಬಳಿಕ ಅದನ್ನು ದುರ್ದಸೆಗೆ ಬದಲಿಸುವ ಜನಾಂಗಕ್ಕೆ ಅಲ್ಲಾಹು ಎಂತಹ ಕಠಿಣ ಶಿಕ್ಷೆ ಕೊಡುತ್ತಾನೆಂದು ಕೇಳಿರಿ ಸತ್ಯನಿಷೇಧ ಮಾರ್ಗವನ್ನು ಸ್ವೀಕರಿಸಿಕೊಂಡವರಿಗೆ ಭೂಲೋಕ ಜೀವನವು ಅತ್ಯಂತ ಮನಮೋಹಕವಾಗಿ ಮಾಡಲ್ಪಟ್ಟಿದೆ ಇಂತಹವರು ಸತ್ಯವಿಶ್ವಾಸ ಮಾರ್ಗ ಸ್ವೀಕರಿಸಿದವರನ್ನು ಪರಿಹಾಸ್ಯ ಮಾಡುತ್ತಾರೆ ಆದರೆ ಪುನರುತ್ತಾನ ದಿನದಂದು ಅವರ ಎದುರಾಗಿ ಧರ್ಮನಿಷ್ಠರೇ ಅತ್ಯುನ್ನತ ಪದವಿಯಲ್ಲಿರುವರು ಭೂಲೋಕದ ಜೀವನಾಧಾರವನ್ನಂತೂ ತಾನಿಚ್ಛಿಸಿದವರಿಗೆ ಅಮಿತವಾಗಿ ನೀಡಲು ಅಲ್ಲಾಹು ಅಧಿಕಾರವುಳ್ಳವನಾಗಿರುತ್ತಾನೆ ಆರಂಭದಲ್ಲಿ ಜನರೆಲ್ಲರೂ ಒಂದೇ ಸಂಪ್ರದಾಯದವರಾಗಿದ್ದರು ಈ ಸ್ಥಿತಿ ಬಹುಕಾಲ ಉಳಿಯಲಿಲ್ಲ ಅವರೊಳಗೆ ಭಿನ್ನಾಭಿಪ್ರಾಯಗಳುಂಟಾದು ಆಗ ಅಲ್ಲಾಹನು ಸತ್ಯಮಾರ್ಗದ ಬಗ್ಗೆ ಸುವಾರ್ಥೆ ನೀಡುವವರೂ ಮಿಥ್ಯ ಮಾರ್ಗದ ಬಗ್ಗೆ ಎಚ್ಚರಿಕೆ ಕೊಡುವವರೂ ಆದ ಪ್ರವಾದಿಗಳನ್ನು ರವಾನಿಸಿದನು ಮತ್ತು ಅವರೊಂದಿಗೆ ಸತ್ಯದ ವಿಷಯದಲ್ಲಿ ಜನರಲ್ಲುಂಟಾಗಿದ್ದ ಭಿನ್ನಾಭಿಪ್ರಾಯಗಳ ಬಗ್ಗೆ ತೀರ್ಪು ನೀಡಲಿಕ್ಕಾಗಿ ಪರಮಸತ್ಯ ಗ್ರಂಥವನ್ನು ಇಳಿಸಿದನು ಪ್ರಾರಂಭದಲ್ಲಿ ಜನರಿಗೆ ಸತ್ಯವನ್ನು ತೋರಿಸಿಕೊಡದ ಕಾರಣದಿಂದೇನೋ ಅವರಲ್ಲಿ ಈ ತರಹದ ತಲೆದೋರಿದುದಲ್ಲ ನಿಜವಾಗಿ ಸತ್ಯದ ಶಿಕ್ಷಣ ಕೊಡಲ್ಪಟ್ಟವರೇ ಈ ಅಭಿಪ್ರಾಯ ಭೇದಗಳನ್ನುಂಟು ಮಾಡಿದರು ಅವರು ಕೇವಲ ಪರಸ್ಪರ ಅತಿರೇಕ ನಡೆಸಲು ಇಷ್ಟಪಡುತ್ತಿದ್ದುದರಿಂದಲೇ ಸುವ್ಯಕ್ತ ದೃಷ್ಟಾಂತಗಳನ್ನು ಪಡೆದ ಬಳಿಕ ಸತ್ಯವನ್ನು ತ್ಯಜಿಸಿ ವಿವಿಧ ಹಾದಿಗಳನ್ನು ಸೃಷ್ಟಿಸಿಕೊಂಡರು ಜನರು ಭಿನ್ನಾಭಿಪ್ರಾಯ ತಾಳಿದ್ದ ಆ ಸತ್ಯಮಾರ್ಗವನ್ನು ಅಲ್ಲಾಹನೂ ತನ್ನ ಅನುಮತಿಯಿಂದ ಪ್ರವಾದಿಗಳ ಮೇಲೆ ವಿಶ್ವಾಸವಿಟ್ಟವರಿಗೆ ತೋರಿಸಿಕೊಟ್ಟನು ಅಲ್ಲಾಹು ತಾನಿಚ್ಚಿಸಿದವರಿಗೆ ಸನ್ಮಾರ್ಗವಂದು ತೋರಿಸುತ್ತಾನೆ ನಿಮಗಿಂತ ಹಿಂದೆ ವಿಶ್ವಾಸ ಬಿಟ್ಟಿದ್ದವರ ಮೇಲೆ ಸಂಭವಿಸಿದ್ದ ಘಟನೆಗಳಲ್ಲ ನಿಮ್ಮ ಮೇಲೆ ಇನ್ನೂ ಸಂಭವಿಸಿಲ್ಲದಿದ್ದರೂ ನಿಮಗೆ ನಿರಾಯಾಸವಾಗಿ ಸ್ವರ್ಗಪ್ರವೇಶ ಒದಗುವುದೆಂದು ನೀವು ಎಣಿಸಿದ್ದೀರಾ ಆಗಿನ ಸಂದೇಶವಾಹಕರು ಅವರ ಜೊತೆಯ ಸತ್ಯವಿಶ್ವಾಸಿಗಳು ಅಲ್ಲಾಹನ ಸಹಾಯ ಎಂದು ಬಂದೀತು ಎಂದು ಕಿರಿಚಿಬಿಡುವಷ್ಟು ಕಷ್ಟಗಳು ವಿಪತ್ತುಗಳು ಅವರ ಮೇಲೆ ಎರಗಿದವು ಮತ್ತು ಅವರನ್ನು ನಡುಗಿಸಿ ಇದೋ ಅಲ್ಲಾಹನ ಸಹಾಯ ಸಮೀಪವಿದೆ ಎಂದು ಆಗ ಅವರನ್ನು ಸಂತೈಸಲಾಯಿತು ನಾವೇನನ್ನು ಖರ್ಚು ಮಾಡಬೇಕೆಂದು ಜನರು ಕೇಳುತ್ತಾರೆ ನೀವು ಏನು ಖರ್ಚು ಮಾಡುತ್ತೀರೋ ಅದನ್ನು ನಿಮ್ಮ ಮಾತಾಪಿತರ ಸಂಬಂಧಿಕರ ಅನಾಥರ ಬಡವರ ಮತ್ತು ಪ್ರಯಾಣಿಕರ ಮೇಲೆ ಖರ್ಚು ಮಾಡಿರೆಂದು ನೀವು ಮಾಡುವ ಎಲ್ಲ ಒಳಿತುಗಳನ್ನು ಅಲ್ಲಾಹು ಚೆನ್ನಾಗಿ ಅರಿಯುವನಾಗಿರುತ್ತಾನೆಂದು ಉತ್ತರ ಹೇಳಿರಿ ನಿಮಗೆ ಯುದ್ಧವನ್ನು ಶಾಸನಗೊಳಿಸಲಾಗಿದೆ ಅದು ನಿಮಗೆ ಅಪ್ರಿಯವಾಗಿದೆ ಒಂದು ವಸ್ತುವು ನಿಮಗೆ ಅಪ್ರಿಯವಾಗಿದ್ದರೂ ಆ ವಸ್ತುವೇ ನಿಮಗೆ ಗುಣಕರವಾಗಿರಲೂ ಸಾಧ್ಯವಿದೆ ಮತ್ತು ಒಂದು ವಸ್ತುವು ನಿಮಗೆ ಪ್ರಿಯವಾಗಿದ್ದರೂ ಆ ವಸ್ತುವೇ ನಿಮಗೆ ಹಾನಿಕರವಾಗಿರಲೂ ಸಾಧ್ಯವಿದೆ ಅಲ್ಲಾಹು ಬಲ್ಲವನಾಗಿದ್ದಾನೆ ನೀವು ಬಲ್ಲವರಲ್ಲ ಮಾನ್ಯ ಮಾಸದಲ್ಲಿ ಕಾದಾಡುವ ಬಗ್ಗೆ ಜನರು ನಿಮ್ಮೊಡನೆ ಕೇಳುತ್ತಾರೆ ಹೇಳಿರಿ ಅದರಲ್ಲಿ ಕಾದಾಡುವುದು ಮಹಾ ಅಪರಾಧವೇ ಸರಿ ಆದರೆ ಜನರನ್ನು ದೇವಮಾರ್ಗದಿಂದ ತಡೆಯುವುದು ಅಲ್ಲಾಹನನ್ನು ನಿಷೇಧಿಸುವುದು ದೇವಾರಾಧಕರ ಪಾಲಿಗೆ ಮಸ್ಜಿದುಲ್ ಹರಾಮನ ದಾರಿಯನ್ನು ಮುಚ್ಚುವುದು ಕೈಬಾ ಪರಿಸರದ ಒಳಗಿರುವವರನ್ನು ಅಲ್ಲಿಂದ ಹೊರಕ್ಕೆ ಅಟ್ಟುವುದು ಅಲ್ಲಾಹನ ದೃಷ್ಟಿಯಲ್ಲಿ ಅದಕ್ಕಿಂತಲೂ ಮಹತ್ತರ ಅಪರಾಧವಾಗಿರುತ್ತದೆ ಮತ್ತು ಕ್ಷೋಭೆ ರಕ್ತಪಾತಕ್ಕಿಂತಲೂ ಗುರುತರ ಅಪರಾಧವಾಗಿರುತ್ತದೆ ಅವರಂತೂ ನಿಮ್ಮೊಂದಿಗೆ ಕಾದಾಡುತ್ತಲೇ ಇರುವರು ಅವರಿಂದ ಸಾಧ್ಯವೆನಿಸಿದರೆ ನಿಮ್ಮನ್ನು ನಿಮ್ಮ ಧರ್ಮದಿಂದ ಮರಳಿಸಿ ಕೊಂಡೊಯ್ಯುವರು ಇದನ್ನು ಚೆನ್ನಾಗಿ ಅರಿತಿರಬೇಕು ನಿಮ್ಮಲ್ಲಿ ಯಾವನಾದರೂ ಧರ್ಮದಿಂದ ವಿಮುಖನಾದರೆ ಮತ್ತು ಅವಿಶ್ವಾಸದ ಅವಸ್ಥೆಯಲ್ಲಿ ಪ್ರಾಣ ಬಿಟ್ಟರೆ ಅವನ ಕರ್ಮಗಳು ಇಹಪರಗಳ ಇಹಪರಗಳೆರಡರಲ್ಲೂ ವ್ಯರ್ಥವಾಗಿ ಹೋಗುವು ಇಂತಹವರೆಲ್ಲರೂ ನರಕವಾಸಿಗಳು ಮತ್ತು ಅವರು ಚಿರಕಾಲ ನರಕದಲ್ಲೇ ಉಳಿಯುವರು ಇದಕ್ಕೆ ವ್ಯತಿರಿಕ್ತವಾಗಿ ವಿಶ್ವಾಸವಿರಿಸಿದವರು ಅಲ್ಲಾಹನ ಮಾರ್ಗದಲ್ಲಿ ಮನೆಮಾರನ್ನು ಬಿಟ್ಟವರು ಜಿಹಾದ್ ನಡೆಸಿದವರು ಅಲ್ಲಾಹನ ಕೃಪೆಯನ್ನು ಅರ್ಹವಾಗಿ ನಿರೀಕ್ಷಿಸುವವರಾಗಿರುತ್ತಾರೆ ಮತ್ತು ಅಲ್ಲಾಹು ಅವರಿಂದ ಸಂಭವಿಸಿ ಹೋದ ಲೋಪದೋಷಗಳನ್ನು ಕ್ಷಮಿಸುವವನು ತನ್ನ ಕರುಣೆಯಿಂದ ಅವರನ್ನು ಅನುಗ್ರಹಿಸುವವನು ಆಗಿರುತ್ತಾನೆ ಮದ್ಯಪಾನ ಮತ್ತು ಜೂಜಾಟದ ಬಗೆಗೆ ಏನು ಆದೇಶವಿದೆ ಎಂದು ಕೇಳುತ್ತಾರೆ ಹೇಳಿರಿ ಅವೆರಡರಲ್ಲೂ ಮಹತ್ತರವಾದ ಕೇಡಿದೆ ಅವುಗಳಲ್ಲಿ ಜನರಿಗೆ ಕೆಲವು ಪ್ರಯೋಜನಗಳು ಇದ್ದರೂ ಅವುಗಳಿಂದಾಗುವ ಹಾನಿಯು ಪ್ರಯೋಜನಗಳಿಗಿಂತ ಬಹಳಷ್ಟು ಹೆಚ್ಚು ನಾವು ದೇವಮಾರ್ಗದಲ್ಲಿ ಏನನ್ನು ಖರ್ಚು ಮಾಡಬೇಕೆಂದು ಕೇಳುತ್ತಾರೆ ನಿಮ್ಮ ಅವಶ್ಯಕತೆಗಿಂತ ಮಿಕ್ಕಿರುವುದನ್ನು ಎಂದು ಹೇಳಿರಿ ನೀವು ಇಹಪರಗಳೆರಡರ ಬಗ್ಗೆಯೂ ಚಿಂತೆಯುಳ್ಳವರಾಗಬಹುದೆಂದು ನಿರೀಕ್ಷಿಸಿ ಅಲ್ಲಾಹು ಈ ರೀತಿಯಲ್ಲಿ ಆದೇಶಗಳನ್ನು ಸುಸ್ಪಷ್ಟವಾಗಿ ವಿವರಿಸುತ್ತಾನೆ ಅನಾಥರೊಂದಿಗೆ ಎಂತಹ ವ್ಯವಹಾರ ಕೈಗೊಳ್ಳಬೇಕೆಂದು ನಿಮ್ಮೊಡನೆ ಕೇಳುತ್ತಾರೆ ಹೇಳಿರಿ ಅವರಿಗೆ ಹಿತವಾಗುವಂತಹ ವ್ಯವಹಾರ ಕೈಗೊಳ್ಳುವುದೇ ಉತ್ತಮ ನೀವು ಅವರೊಂದಿಗೆ ಸಹಬಾಳುವೆ ನಡೆಸುವುದರಲ್ಲಿ ಅಡ್ಡಿಯಿಲ್ಲ ಅವರು ನಿಮ್ಮ ಸಹೋದರರೇ ತಾನೆ ಅಹಿತ ಮತ್ತು ಹಿತ ವಿವರ ಅಲ್ಲಾಹನಿಗೆ ತಿಳಿದೇ ಇದೆ ಅಲ್ಲಾಹು ಇಚ್ಛಿಸುತ್ತಿದ್ದರೆ ಈ ವಿಷಯದಲ್ಲಿ ನಿಮ್ಮೊಂದಿಗೆ ಕಠಿಣತೆಯನ್ನು ತೋರಿಸುತ್ತಿದ್ದನು ಆದರೆ ಅವನು ಸಾಮರ್ಥ್ಯವಿರುವವನಾಗಿರುವುದರೊಂದಿಗೆ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಬಹುದೇವ ವಿಶ್ವಾಸಿನಿಯರು ಸತ್ಯವಿಶ್ವಾಸವನ್ನು ಸ್ವೀಕರಿಸುವವರೆಗೂ ನೀವು ಅವರನ್ನು ವಿವಾಹವಾಗಬಾರದು ಓರ್ವ ಸತ್ಯವಿಶ್ವಾಸಿನಿಯಾದ ದಾಸಿಯು ಓರ್ವ ಬಹುದೇವ ವಿಶ್ವಾಸಿನಿಯಾದ ಕುಲೀನ ಸ್ತ್ರೀಗಿಂತ ಉತ್ತಮಳು ಅವಳು ನಿಮಗೆ ಎಷ್ಟು ಮೆಚ್ಚಿಕೆಯವಳೇ ಆಗಿರಲಿ ಮತ್ತು ಬಹುದೇವ ವಿಶ್ವಾಸಿ ಪುರುಷರು ಸತ್ಯವಿಶ್ವಾಸವನ್ನು ಸ್ವೀಕರಿಸುವವರೆಗೂ ನಿಮ್ಮ ಸ್ತ್ರೀಯರನ್ನು ಅವರಿಗೆ ವಿವಾಹ ಮಾಡಿಕೊಡಬಾರದು ಓರ್ವ ಸತ್ಯವಿಶ್ವಾಸಿ ಗುಲಾಮನು ಬಹುದೇವ ವಿಶ್ವಾಸಿ ಕುಲೀನ ಪುರುಷನಿಗಿಂತ ಉತ್ತಮ ಅವನು ನಿಮಗೆ ಅದಷ್ಟು ಮೆಚ್ಚಿಕೆಯವನೇ ಆಗಿರಲಿ ಇವರು ನಿಮ್ಮನ್ನು ಅಗ್ನಿಯ ಕಡೆಗೆ ಆಹ್ವಾನಿಸುತ್ತಾರೆ ಮತ್ತು ಅಲ್ಲಾಹು ತನ್ನ ಅನುಜ್ಞೆಯಿಂದ ನಿಮ್ಮನ್ನು ಸ್ವರ್ಗ ಹಾಗೂ ಪಾಪ ವಿಮೋಚನೆಯ ಕಡೆಗೆ ಆಹ್ವಾನಿಸುತ್ತಾನೆ ಮತ್ತು ಜನರು ಬೋಧನೆ ಸ್ವೀಕರಿಸಿ ಪಾಠ ಕಲಿಯಲೆಂದು ಅವನು ತನ್ನ ಆದೇಶಗಳನ್ನು ಅವರ ಮುಂದೆ ವಿವರಿಸುತ್ತಾನೆ ಋತುಸ್ರಾವದ ಕುರಿತು ಅವರು ನಿಮ್ಮೊಡನೆ ಕೇಳುತ್ತಾರೆ ಹೇಳಿರಿ ಅದೊಂದು ಮಾಲಿನ್ಯಾವಸ್ಥೆ ಆರ್ಥವಾವಸ್ಥೆಯಲ್ಲಿ ಸ್ತ್ರೀಯರಿಂದ ದೂರವಿರಿ ಅವರು ಶುದ್ಧರಾಗುವವರೆಗೆ ಅವರನ್ನು ಸಮೀಪಿಸಬೇಡಿರಿ ಅವರು ಶುದ್ಧವಾದ ಬಳಿಕ ನಿಮಗೆ ಅಲ್ಲಾಹನು ವಿಧಿಸಿದ ಪ್ರಕಾರ ಅವರ ಬಳಿ ಹೋಗಿರಿ ನಿಶ್ಚಯವಾಗಿಯೂ ಪಾಪಗಳಿಂದ ಪಶ್ಚಾತ್ತಾಪ ಶುದ್ಧಾಚಾರ ವಿಧಿಸುವವರನ್ನೂ ಅಲ್ಲಾಹು ಇಷ್ಟಪಡುತ್ತಾನೆ ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ ನಿಮ್ಮ ಹೊಲದಲ್ಲಿ ಇಷ್ಟ ಬಂದಂತೆ ಹೋಗುವ ಅಧಿಕಾರ ನಿಮಗಿದೆ ಆದರೆ ನಿಮ್ಮ ಭವಿಷ್ಯದ ಕುರಿತು ಚಿಂತಿಸಿರಿ ಮತ್ತು ಅಲ್ಲಾಹನ ಭಯವಿರಿಸಿಕೊಳ್ಳಿರಿ ಒಂದು ದಿನ ಆತನನ್ನು ಭೇಟಿಯಾಗಲಿಕ್ಕಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಮತ್ತು ಓ ಪ್ರವಾದಿಯವರೇ ನಿಮ್ಮ ಬೋಧನೆಯನ್ನು ಸ್ವೀಕರಿಸಿದವರಿಗೆ ಯಶಸ್ಸಿನ ಶುಭವಾರ್ತೆಯನ್ನು ತಿಳಿಸಿಬಿಡಿರಿ ಒಳಿತು ಧರ್ಮನಿಷ್ಠೆ ಮತ್ತು ಜನರ ಸುಧಾರಣೆಯ ಕಾರ್ಯಗಳಿಂದ ದೂರ ಉದ್ದೇಶದಿಂದ ಮಾಡುವ ಶಪಥಗಳಿಗಾಗಿ ಅಲ್ಲಾಹನ ನಾಮವನ್ನು ಉಪಯೋಗಿಸಬೇಡಿರಿ ಅಲ್ಲಾಹು ಸರ್ವವನ್ನು ಆಲಿಸುವವನು ಅರಿಯುವವನೂ ಆಗಿರುತ್ತಾನೆ ಅನೈಚ್ಛಿಕವಾಗಿ ಅರ್ಥಶೂನ್ಯ ಶಪಥಗೈದುದಕ್ಕಾಗಿ ಅಲ್ಲಾಹು ನಿಮ್ಮನ್ನು ಹಿಡಿಯುವುದಿಲ್ಲ ಆದರೆ ಅವನು ನೀವು ಹೃತ್ಪೂರ್ವಕ ಮಾಡಿದ ಶಪಥಗಳ ವಿಚಾರಣೆ ನಡೆಸಿಯೇ ತೀರುವನು ಅಲ್ಲಾಹು ಅತ್ಯಂತ ಕ್ಷಮಾದಾನಿಯೂ ಸಹನಶೀಲನೂ ಆಗಿರುತ್ತಾನೆ ತಮ್ಮ ಪತ್ನಿಯರನ್ನು ಸಮೀಪಿಸಲಾರೆವೆಂದು ಶಪಥ ಮಾಡಿಕೊಂಡವರಿಗೆ ನಾಲ್ಕು ತಿಂಗಳ ಕಾಲಾವಧಿಯಿದೆ ಅವರು ಒಲಿದುಕೊಂಡರೆ ಅಲ್ಲಾಹು ಕ್ಷಮಿಸುವವನೂ ಕರುಣಾನಿಧಿಯೂ ಆಗಿರುತ್ತಾನೆ ಮತ್ತು ಅವರು ತಲಾಕಿನ ನಿರ್ಧಾರವನ್ನೇ ಕೈಗೊಂಡಿದ್ದರೆ ಅಲ್ಲಾಹು ಎಲ್ಲವನ್ನೂ ಆಲಿಸುವವನೂ ಅರಿಯುವವನೂ ಆಗಿರುತ್ತಾನೆಂಬುದನ್ನು ತಿಳಿದಿರಲಿ ತಲಾಖ್ ಕೊಡಲ್ಪಟ್ಟ ಸ್ತ್ರೀಯರು ಮೂರು ಬಾರಿ ಮುಟ್ಟಾಗುವ ತಮ್ಮನ್ನು ತಡೆದಿರಿಸಿಕೊಳ್ಳಬೇಕು ಮತ್ತು ಅಲ್ಲಾಹನು ಅವರ ಗರ್ಭಾಶಯದೊಳಗೆ ಸೃಷ್ಟಿಸಿರುವುದನ್ನು ಬಚ್ಚಿಡುವುದು ಅವರಿಗೆ ಧರ್ಮಬದ್ಧವಲ್ಲ ಅವರು ಅಲ್ಲಾಹ ಮತ್ತು ನಿರ್ಣಾಯಕ ದಿನದ ಮೇಲೆ ವಿಶ್ವಾಸ ಹಾಗೆ ಎಂದಿಗೂ ಮಾಡಬಾರದು ಅವರ ಪತಿಯಂದಿರು ಸಂಬಂಧವನ್ನು ಸುಗಮಗೊಳಿಸಲು ಉದ್ಯುಕ್ತರಾಗಿದ್ದರೆ ಈ ಇದ್ದತ್ತಿನ ಕಾಲಾವಧಿಯಲ್ಲಿ ಅವರನ್ನು ಪುನಃ ತಮ್ಮ ಪತ್ನಿತ್ವಕ್ಕೆ ಮರಳಿಸಿಕೊಳ್ಳಲು ಹಕ್ಕುಳ್ಳವರಾಗಿರುತ್ತಾರೆ ಪುರುಷರಿಗೆ ಸ್ತ್ರೀಯರ ಮೇಲೆ ಹಕ್ಕಿರುವ ಹಾಗೆಯೇ ಸ್ತ್ರೀಯರಿಗೂ ಪುರುಷರ ಮೇಲೆ ನ್ಯಾಯೋಚಿತ ಹಕ್ಕಿದೆ ಆದರೆ ಅವರ ಮೇಲೆ ಪುರುಷರಿಗೆ ಒಂದು ಪದವಿಯಿದೆ ಮತ್ತು ಅಲ್ಲಾಹು ಮಹಾಪ್ರತಾಪಶಾಲಿಯೂ ವಿವೇಕಪೂರ್ಣನೂ ಅನಂತರ ನ್ಯಾಯೋಚಿತವಾಗಿ ಸ್ತ್ರೀಯರನ್ನು ತಡೆದಿರಿಸಿಕೊಳ್ಳಬೇಕು ಅಥವಾ ಯೋಗ್ಯ ರೀತಿಯಿಂದ ಅವಳನ್ನು ಬಿಡುಗಡೆಗೊಳಿಸಬೇಕು ಬಿಡುಗಡೆಗೊಳಿಸುವಾಗ ನೀವು ಪತ್ನಿಯರಿಗೆ ಕೊಟ್ಟಿದ್ದ ಸಾಧನೆಗಳ ಪೈಕಿ ಏನನ್ನೂ ಮರಳಿ ಪಡೆಯುವುದು ನಿಮಗೆ ಧರ್ಮಸಮ್ಮತವಲ್ಲ ದಂಪತಿಗಳಿಗೆ ಅಲ್ಲಾಹನ ಮೇರೆಗಳಲ್ಲೇ ನೆಲೆ ನಿಲ್ಲಲು ಅಸಾಧ್ಯವಾದೀತೆಂಬ ಸಂದೇಹ ಸ್ಥಿತಿಯು ಇದಕ್ಕೆ ಹೊರತಾಗಿದೆ ಇಂತಹ ಸ್ಥಿತಿಯಲ್ಲಿ ಅವರಿಬ್ಬರೂ ಅಲ್ಲಾಹನ ಮೇರೆಗಳಲ್ಲೇ ನೆಲೆ ನಿಮಗೆ ಶಂಕೆಯುಂಟಾದಾಗ ಸ್ತ್ರೀಯು ತನ್ನ ಪತಿಗೆ ಏನಾದರೂ ಪರಿಹಾರ ಕೊಟ್ಟು ಬಿಡುಗಡೆ ಹೊಂದುವುದರಲ್ಲಿ ದೋಷವಿಲ್ಲ ಅಲ್ಲಾಹನಿಂದ ನಿಶ್ಚಯಿಸಲ್ಪಟ್ಟ ಮೇರೆಗಳಿವು ಇವುಗಳನ್ನು ಉಲ್ಲಂಘಿಸಬೇಡಿರಿ ಅಲ್ಲಾಹನ ಮೇರೆಗಳನ್ನು ಯಾರಾದರೂ ಮೇರಿದರೆ ಅವರೇ ಅಕ್ರಮಿಗಳು ಮತ್ತು ಪತಿಯು ಎರಡು ಬಾರಿ ತಲಾಕ ಕೊಟ್ಟ ಬಳಿಕ ಮೂರನೇ ಬಾರಿಯೂ ತಲಾಕ ಕೊಟ್ಟು ಬಿಟ್ಟರೆ ಆ ಸ್ತ್ರೀಯ ನಿಕಾಹ ಇನ್ನೊಬ್ಬನೊಂದಿಗೆ ಆಗಿ ಅವನು ತಲಾಖ ಕೊಡುವ ಹೊರತು ಅವಳು ಪುನಃ ಮೊದಲ ಪತಿಗೆ ಹಲಾಲ್ ಆಗಲಾರಳು ಆಗ ದ್ವಿತೀಯ ಪತಿ ತಲಾಖ ಕೊಟ್ಟಾಗ ಮೊದಲಿನ ಪತಿಯು ಈ ಸ್ತ್ರೀಯು ಅಲ್ಲಾಹನ ಮೇರೆಯೊಳಗಿದ್ದಾರೆ ಎಂದು ಭಾವಿಸುವುದಾದರೆ ಅವರು ಪರಸ್ಪರ ಒಲಿದುಕೊಳ್ಳುವುದರಲ್ಲಿ ದೋಷವಿಲ್ಲ ಅಲ್ಲಾಹನಿಂದ ನಿಶ್ಚಯಿಸಲ್ಪಟ್ಟ ಮೇರೆಗಳಿವು ಅವನ ಮೇರೆಗಳನ್ನು ಮೀರೂದರ ಪರಿಣಾಮವನ್ನು ತಿಳಿದಿರುವವರ ಮಾರ್ಗದರ್ಶನಕ್ಕಾಗಿ ಅವನು ಇವುಗಳನ್ನು ಅಭಿವ್ಯಕ್ತಪಡಿಸುತ್ತಾನೆ ನೀವು ಸ್ತ್ರೀಯರಿಗೆ ತಲಾಖ ಕೊಟ್ಟು ಅವರ ಇದ್ದತ್ತು ಪೂರ್ಣಗೊಳ್ಳಲು ಸಮೀಪಿಸಿದಾಗ ಅವರನ್ನು ನ್ಯಾಯೋಚಿತ ರೀತಿಯಲ್ಲಿ ಇರಿಸಿಕೊಳ್ಳಿರಿ ಇಲ್ಲವೇ ನ್ಯಾಯೋಚಿತ ರೀತಿಯಿಂದ ಬಿಡುಗಡೆಗೊಳಿಸಿರಿ ಕೇವಲ ಸತಾಯಿಸಲಿಕ್ಕಾಗಿ ಅವರನ್ನು ತಡೆದಿರಿಸಿಕೊಂಡರೆ ಅದು ಅತಿಕ್ರಮವಾಗುವುದು ಹೀಗೆ ಮಾಡಿದಾತನು ವಾಸ್ತವದಲ್ಲಿ ತನ್ನ ಮೇಲೆ ತಾನೇ ಅಕ್ರಮವೆಸಗುವನು ಅಲ್ಲಾಹನ ಆಯತ್ತುಗಳನ್ನು ಪರಿಹಾಸ್ಯ ಮಾಡಬೇಡಿರಿ ಅಲ್ಲಾಹನು ನಿಮ್ಮ ಮೇಲೆ ಎಷ್ಟು ದೊಡ್ಡ ಅನುಗ್ರಹ ಮಾಡಿರುತ್ತಾನೆಂಬುದನ್ನು ಮರೆಯದಿರಿ ನಿಮ್ಮ ಮೇಲೆ ಇಳಿಸಿದ ಗ್ರಂಥ ಮತ್ತು ಸದ್ವಿವೇಕಗಳ ಗೌರವವನ್ನು ಕಾಪಾಡಬೇಕೆಂದು ಅವನು ನಿಮಗೆ ಉಪದೇಶಿಸುತ್ತಾನೆ ಅಲ್ಲಾಹನನ್ನು ಭಯಪಡಿರಿ ಅಲ್ಲಾಹನಿಗೆ ಸರ್ವ ಅರಿವಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ ನೀವು ನಿಮ್ಮ ಸ್ತ್ರೀಯರಿಗೆ ತಲಾಖ ಕೊಟ್ಟ ಬಳಿಕ ಅವರು ತಮ್ಮ ಇದ್ದತ್ತು ಪೂರ್ತಿಗೊಳಿಸಿಕೊಂಡಾಗ ತಮಗಿಷ್ಟ ಬಂದ ಪತಿಯರೊಂದಿಗೆ ವಿವಾಹ ಮಾಡಿಕೊಳ್ಳಲು ನ್ಯಾಯೋಚಿತ ರೀತಿಯಲ್ಲಿ ಒಪ್ಪಿಕೊಂಡರೆ ಅವರು ಪರಸ್ಪರ ನಿಕಾಹ ಮಾಡಿಕೊಳ್ಳುವುದನ್ನು ಆತಂಕಪಡಿಸಬಾರದು ನೀವು ಅಲ್ಲಾಹನ ಮೇಲೂ ಅಂತಿಮ ದಿವಸದ ಮೇಲೂ ವಿಶ್ವಾಸವಿಡುವವರಾಗಿದ್ದರೆ ಹೀಗೆ ಮಾಡಬಾರದೆಂದು ನಿಮಗೆ ಉಪದೇಶ ನೀಡಲಾಗುತ್ತಿದೆ ನಿಮಗೆ ಸಭ್ಯವೂ ಪರಿಶುದ್ಧವೂ ಆಗಿರುವ ನಡವಳಿಕೆ ಇದೇ ಆಗಿರುತ್ತದೆ ಅಲ್ಲಾಹು ಬಲ್ಲವನು ನೀವು ಬಲ್ಲವರಲ್ಲ ತಮ್ಮ ಶಿಶುಗಳು ಪೂರ್ಣ ಸ್ತನಪಾನದ ಅವಧಿಯವರೆಗೆ ಹಾಲು ಕುಡಿಯಬೇಕೆಂದು ಪಿತರು ಬಯಸಿದರೆ ತಾಯೆಂದಿರು ತಮ್ಮ ಶಿಶುಗಳಿಗೆ ಎರಡು ವರ್ಷ ಪೂರ್ತಿಯಾಗಿ ಹಾಲುಣಿಸಬೇಕು ಆಗ ಶಿಶುವಿನ ತಂದೆಯು ಅವರಿಗೆ ನ್ಯಾಯೋಚಿತ ರೀತಿಯಿಂದ ಅನ್ನ ಬಟ್ಟೆ ಕೊಡಲು ಆದರೆ ಅವನವನ ಶಕ್ತಿಗಿಂತ ಮೀರಿದ ಭಾರವನ್ನು ಯಾರ ಮೇಲೂ ಹಾಕಬಾರದು ಶಿಶುವು ತಾಯಿಯದ್ದು ಎಂಬ ಕಾರಣದಿಂದ ಅವಳನ್ನು ಕಷ್ಟಕ್ಕೊಳಪಡಿಸಬಾರದು ಮತ್ತು ಶಿಶುವಿನ ತಂದೆಯೆಂಬ ಕಾರಣದಿಂದ ಅವನನ್ನೂ ಪೇಚಾಟಕ್ಕೊಳಪಡಿಸಬಾರದು ಮೊಲೆಹಾಲುಣ್ಣಿಸುವವಳ ಈ ಹಕ್ಕು ತಂದೆಯ ಮೇಲಿರುವಂತೆಯೇ ಅವನ ವಾರೀಸುದಾರರ ಮೇಲೂ ಇದೆ ಆದರೆ ಉಭಯತ್ರರು ಪರಸ್ಪರ ವಿಚಾರ ವಿನಿಮಯದಿಂದ ಒಮ್ಮತರಾಗಿ ಮೊಲೆಹಾಳನ್ನು ಬಿಡಿಸಲಿಚ್ಚಿಸುವುದರಲ್ಲಿ ತಪ್ಪಿಲ್ಲ ಮತ್ತು ನಿಮ್ಮ ಶಿಶುಗಳಿಗೆ ಅನ್ಯಸ್ತ್ರೀಯಿಂದ ಸ್ತನಪಾನ ಮಾಡಿಸುವ ಇರಾದ ನಿಮಗಿದ್ದರೆ ಅದಕ್ಕೆ ಪ್ರತಿಫಲವನ್ನು ನಿಶ್ಚಯಿಸಿ ಅದನ್ನು ನ್ಯಾಯೋಚಿತವಾಗಿ ಪಾವತಿ ಮಾಡಿದರೆ ಅದರಲ್ಲೂ ತಪ್ಪಿಲ್ಲ ಅಲ್ಲಾಹನನ್ನು ಭಯಪಡಿರಿ ನೀವು ಮಾಡುವುದೆಲ್ಲವೂ ಅಲ್ಲಾಹನ ವೀಕ್ಷಣದೊಳಗಿದೆ ಎಂಬುದನ್ನು ನೀವು ತಿಳಿದಿರಬೇಕು ನಿಮ್ಮಲ್ಲಿ ಯಾರಾದರೂ ಮೃತಪಟ್ಟರೆ ಮತ್ತು ಅವರ ಪತ್ನಿಯರು ಜೀವಂತರಾಗಿದ್ದರೆ ಪತ್ನಿಯರು ನಾಲ್ಕು ತಿಂಗಳು ಹತ್ತು ದಿನಗಳ ತನಕ ತಮ್ಮನ್ನು ತಾವೇ ತಡೆದಿರಿಸಿಕೊಳ್ಳಬೇಕು ಇದ್ದತ್ತು ಮುಗಿದ ಬಳಿಕ ಅವರು ತಮ್ಮ ವೈಯಕ್ತಿಕ ವಿಷಯದಲ್ಲಿ ನ್ಯಾಯೋಚಿತವಾದುದೇನನ್ನಾದರೂ ಮಾಡಿದರೆ ಅದರ ಹೊಣೆ ನಿಮ್ಮ ಮೇಲಿಲ್ಲ ಅಲ್ಲಾಹು ನಿಮ್ಮೆಲ್ಲರ ಕರ್ಮಗಳನ್ನು ಅರಿಯುವನಾಗಿರುತ್ತಾನೆ ಇದ್ದತ್ತಿನ ಕಾಲಾವಧಿಯಲ್ಲಿ ಆ ವಿಧವೆಯರೊಂದಿಗೆ ವಿವಾಹದ ಇರಾದೆಯನ್ನು ನೀವು ಸಂಕೇತಗಳ ಮೂಲಕ ಪ್ರಕಟಗೊಳಿಸಿದರೂ ಮನಸ್ಸಿನೊಳಗೆ ಬಚ್ಚಿಟ್ಟರೂ ತಪ್ಪಿಲ್ಲ ನಿಮ್ಮ ಮನದೊಳಗೆ ಅವರ ಯೋಚನೆ ಬಂದೇ ಅಲ್ಲಾಹು ಅರಿತಿರುತ್ತಾನೆ ಆದರೆ ರಹಸ್ಯ ವಾಗ್ದಾನ ಮಾಡಬಾರದು ಯಾವುದೇ ಪ್ರಸ್ತಾಪ ಮಾಡುವುದಾದರೆ ನ್ಯಾಯೋಚಿತ ರೀತಿಯಿಂದ ಮಾಡಿರಿ ಇದ್ದತ್ತು ಪೂರ್ಣಗೊಳ್ಳುವ ತನಕ ನಿರ್ಧಾರ ಮಾಡಬೇಡಿರಿ ಅಲ್ಲಾಹು ನಿಮ್ಮ ಹೃದಯಗಳಲ್ಲಿರುವುದನ್ನು ಅರಿಯುತ್ತಾನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ ಆದುದರಿಂದ ಆತನನ್ನು ಭಯಪಡಿರಿ ಅಲ್ಲಾಹು ಚಿಕ್ಕಪಟ್ಟ ವಿಷಯಗಳನ್ನು ಕ್ಷಮಿಸುವವನು ಸಹನಶೀಲನೂ ಆಗಿರುತ್ತಾನೆಂಬುದನ್ನು ನೀವು ತಿಳಿದಿರಬೇಕು ನೀವು ನಿಮ್ಮ ಸ್ತ್ರೀಯರನ್ನು ಸ್ಪರ್ಶಿಸುವುದಕ್ಕಿಂತ ಅಥವಾ ಅವರಿಗೆ ವಿವಾಹದನ ನಿಶ್ಚಯಿಸುವುದಕ್ಕಿಂತ ಮುಂಚೆ ಅವರಿಗೆ ತಲಾಖ ಕೊಟ್ಟರೆ ನಿಮ್ಮ ಮೇಲೇನೂ ದೋಷವಿಲ್ಲ ಇಂತಹ ಸಂದರ್ಭದಲ್ಲಿ ಅವರಿಗೆ ಸ್ವತ್ತನ್ನೇನಾದರೂ ಕೊಡಬೇಕು ಧನಿಕರು ತಮ್ಮ ಶಕ್ತಿಯಾನುಸಾರ ಮತ್ತು ಬಡವನು ತನ್ನ ಶಕ್ತಿಯಾನುಸಾರ ನ್ಯಾಯೋಚಿತ ರೀತಿಯಿಂದ ಕೊಡಬೇಕು ಇದು ಸಜ್ಜನರ ಮೇಲಿರುವ ಬಾಧ್ಯತೆಯಾಗಿದೆ ಅವರನ್ನು ಸ್ಪರ್ಶಿಸುವುದಕ್ಕಿಂತ ಮುಂಚೆ ತಲಾಖೆ ಕೊಟ್ಟರೆ ವಿವಾಹದನ ನಿಶ್ಚಯಿಸಲ್ಪಟ್ಟಿದ್ದರೆ ಅರ್ಧಾಂಶ ವಿವಾಹದನ ಕೊಡಬೇಕು ಸ್ತ್ರೀಯು ಮೃದು ನೀತಿಯನ್ನನುಸರಿಸಿದರೆ ಮತ್ತು ವಿವಾಹದನ ಬಿಟ್ಟುಕೊಟ್ಟರೆ ಅಥವಾ ವಿವಾಹ ಸಂಬಂಧವನ್ನು ಕೈಯಲ್ಲಿರಿಸಿಕೊಂಡಿರುವ ಪುರುಷನು ಮೃದು ನೀತಿಯನ್ನನುಸರಿಸಿದರೆ ಮತ್ತು ಪೂರ್ಣ ವಿವಾಹದನ ಕೊಟ್ಟುಬಿಟ್ಟರೆ ಅದು ಬೇರೆ ವಿಷಯ ಮತ್ತು ಪತಿಯು ಮೃದು ಅನುಸರಿಸಿದರೆ ಇದು ಧರ್ಮನಿಷ್ಠೆಯೊಂದಿಗೆ ಹೆಚ್ಚು ಅನುರೂಪವಾಗಿರುತ್ತದೆ ಪರಸ್ಪರ ವ್ಯವಹಾರದಲ್ಲಿ ಔದಾರ್ಯವನ್ನು ಮರೆಯಬೇಡಿರಿ ನಿಮ್ಮ ಕರ್ಮಗಳನ್ನು ಅಲ್ಲಾಹು ವೀಕ್ಷಿಸುತ್ತಿದ್ದಾನೆ ನಿಮ್ಮ ನಮಾಜ್ಗಳನ್ನು ಜಾಗರೂಕತೆಯಿಂದ ಪಾಲಿಸಿರಿ ಮುಖ್ಯವಾಗಿ ಸರ್ವಗುಣ ಸಂಪನ್ನವಾದ ನಮಾಜ್ ಅತ್ಯಂತ ವಿಧೇಯದಾಸರು ನಿಲ್ಲುವ ಹಾಗೆ ಅಲ್ಲಾಹನ ಮುಂದೆ ನಿಲ್ಲಿರಿ ಭಯೋತ್ಪಾದಕ ಪರಿಸ್ಥಿತಿಯಲ್ಲಿ ಪಾದಚಾರಿಗಳಾಗಿ ಅಥವಾ ಸವಾರರಾಗಿ ಸಾಧ್ಯವಿರುವ ರೀತಿಯಲ್ಲಿ ನಮಾಜ್ ನಿರ್ವಹಿಸಿರಿ ಅಭಯ ಬದಗಿದಾಗ ಹಿಂದೆ ನೀವು ತಿಳಿಯದ ಇದ್ದುದನ್ನು ಅಲ್ಲಾಹನು ನಿಮಗೆ ಕಲಿಸಿಕೊಟ್ಟಿರುವ ರೀತಿಯಲ್ಲಿ ಅವನನ್ನು ಧ್ಯಾನಿಸಿರಿ ನಿಮ್ಮಲ್ಲಿ ಪತ್ನಿಯರನ್ನು ಬಿಟ್ಟು ಮೃತ್ಯುವಶರಾಗುವವರು ತಮ್ಮ ಪತ್ನಿಯರಿಗೆ ಒಂದು ವರ್ಷದವರೆಗೆ ಜೀವನಾಂಶ ಕೊಡಬೇಕೆಂದು ಅವರನ್ನು ಗ್ರಹಬಾಹಿರನ್ನಾಗಿ ಮಾಡಬಾರದೆಂದು ಉಯಿಲು ಅಥವಾ ಮೃತ್ಯುಪತ್ರ ಮಾಡಬೇಕು ಆ ಬಳಿಕ ಅವರು ತಾವೇ ಹೊರಟು ಅವರು ತಮ್ಮ ವಿಷಯದಲ್ಲಿ ನ್ಯಾಯೋಚಿತವಾಗಿ ಏನು ಮಾಡಿದರೂ ಅದರ ಹೊಣೆ ನಿಮ್ಮ ಮೇಲಿಲ್ಲ ಅಲ್ಲಾಹು ಎಲ್ಲರ ಮೇಲೆ ಪ್ರಬಲ ಅಧಿಕಾರವುಳ್ಳವನು ವಿವೇಕ ಜ್ಞಾನಿಯೂ ಆಗಿರುತ್ತಾನೆ ಇದೇ ರೀತಿಯಲ್ಲಿ ತಲಾಖ ಕೊಡಲ್ಪಟ್ಟ ಸ್ತ್ರೀಯರಿಗೆ ನ್ಯಾಯೋಚಿತವಾಗಿ ಸ್ವತ್ತನ್ನೇನಾದರೂ ಕೊಟ್ಟು ಬೀಳ್ಕೊಡಬೇಕು ಇದು ಧರ್ಮನಿಷ್ಠರುಗಳ ಮೇಲಿನ ಬಾಧ್ಯತೆಯಾಗಿರುತ್ತದೆ ಹೀಗೆ ಅಲ್ಲಾಹು ತನ್ನ ಆದೇಶಗಳನ್ನು ಸುಸ್ಪಷ್ಟವಾಗಿ ವಿವರಿಸಿ ಹೇಳುತ್ತಾನೆ ನೀವು ವಿಚಾರವಂತರಾಗಿರೆಂದು ನಿರೀಕ್ಷಿಸಲಾಗಿದೆ ಮೃತ್ಯುಗೆ ಹೆದರಿ ತಮ್ಮ ಮನೆಮಾರುಗಳನ್ನು ಬಿಟ್ಟು ಸಾವಿರಾರು ಮಂದಿಯ ಬಗೆಗೆ ನೀವು ವಿವೇಚಿಸಿದಿರಾ ಅಲ್ಲಾಹು ಅವರೊಡನೆ ಸತ್ತು ಹೋಗಿರಿ ಎಂದನು ಅನಂತರ ಅವನು ಅವರಿಗೆ ಜೀವದಾನ ಮಾಡಿದನು ಯಥಾರ್ಥವಾಗಿಯೂ ಅಲ್ಲಾಹು ಮಾನವರ ಮೇಲೆ ಮಹಾ ಕೃಪೆ ತೋರುವವನಾಗಿರುತ್ತಾನೆ ಆದರೆ ಅನೇಕರು ಕೃತಜ್ಞತೆ ಸಲ್ಲಿಸುವುದಿಲ್ಲ ಮುಸಲ್ಮಾನರೇ ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡಿರಿ ಅಲ್ಲಾಹು ಸರ್ವವನ್ನು ಆಲಿಸುವವನೂ ಅರಿತಿರುವವನೂ ಆಗಿರುತ್ತಾನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ ಅಲ್ಲಾಹನಿಗೆ ಉತ್ತಮ ಸಾಲವನ್ನು ನೀಡುವವರು ನಿಮ್ಮಲ್ಲಿ ಯಾರಿದ್ದಾರೆ ಹಾಗಾದರೆ ಅವನು ಅದನ್ನು ಅನೇಕಾನೇಕ ಪಟ್ಟು ವರ್ಧಿಸಿ ನಿಮಗೆ ಮರಳಿಸುವನು ಕ್ಷಯಗೊಳಿಸುವುದು ವರ್ಧಿಸುವುದು ಅಲ್ಲಾಹನ ಅಧಿಕಾರದಲ್ಲಿದೆ ನಿಮಗೆಲ್ಲ ಆತನೆಡೆಗೆ ಮರಳಬೇಕಾಗಿದೆ ಮೂಸಾರ ನಂತರ ಬನಿ ಇಸ್ರಾ ಈಲರ ಸರದಾರರ ಸಂಭವಿಸಿದುದರ ಬಗೆಗೆ ನೀವು ವಿವೇಚಿಸಿದಿರಾ ಅವರು ತಮ್ಮ ಪ್ರವಾದಿಯೊಡನೆ ನಾವು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡಲಿಕ್ಕಾಗಿ ನಮಗೊಬ್ಬ ಅರಸನನ್ನು ನಿಯೋಗಿಸಿದಿ ಎಂದರು ಪ್ರವಾದಿ ನಿಮಗೆ ಯುದ್ಧ ಮಾಡಲು ಅಪ್ಪಣೆ ಕೊಟ್ಟಾಗ ನೀವು ಯುದ್ಧ ಮಾಡದಿರಲಾರಿರಷ್ಟೇ ಎಂದು ಕೇಳಿದರು ಅವರು ನಾವು ನಮ್ಮ ಸ್ವಂತ ಮನೆಗಳಿಂದ ಹೊರಕಟ್ಟಲ್ಪಟ್ಟಿರುವಾಗ ಮತ್ತು ನಮ್ಮ ಮಕ್ಕಳುಮರಿಗಳು ನಮ್ಮಿಂದ ಬೇರ್ಪಡಿಸಲ್ಪಟ್ಟಿರುವಾಗ ನಾವು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸದಿರುವುದಾದರೂ ಹೇಗೆ ಎನ್ನತೊಡಗಿದರು ಆದರೆ ಅವರಿಗೆ ಯುದ್ಧ ಮಾಡಲು ಆಜ್ಞೆ ಕೊಟ್ಟಾಗ ಕೆಲವೇ ಮಂದಿಯನ್ನುಳಿದು ಮಿಕ್ಕವರೆಲ್ಲರೂ ಬೆನ್ನು ತೋರಿಸಿದರು ಅಲ್ಲಾಹು ಅವರ ಪೈಕಿ ಪ್ರತಿಯೊಬ್ಬ ಅಕ್ರಮಿಯನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ ಅಲ್ಲಾಹನು ತಾಲೂತರನ್ನು ನಿಮ್ಮ ಅರಸನನ್ನಾಗಿ ನೇಮಿಸಿರುತ್ತಾನೆಂದು ಅವರ ಪ್ರವಾದಿ ಅವರೊಡನೆ ಹೇಳಿದರು ಇದನ್ನು ಕೇಳಿದಾಗ ಅವರು ಅವನು ನಮ್ಮ ಅರಸನಾಗಲು ಹಕ್ಕುದಾರನಾದು ಹೇಗೆ ಅರಸುತನದ ಅರ್ಹತೆಯನ್ನು ಅವನಿಗಿಂತ ಹೆಚ್ಚು ನಾವು ಹೊಂದಿರುತ್ತೇವೆ ಅವನೊಬ್ಬ ದೊಡ್ಡ ಶ್ರೀಮಂತನೂ ಅಲ್ಲ ಎಂದರು ಆಗ ಪ್ರವಾದಿ ಅಲ್ಲಾಹನು ನಿಮಗೆ ಬದಲಾಗಿ ಅವನನ್ನು ಆಯ್ಕೆ ಮಾಡಿರುತ್ತಾನೆ ಮತ್ತು ಅವನಿಗ ಬೌದ್ಧಿಕ ಹಾಗೂ ಶಾರೀರಿಕ ಶಕ್ತಿ ಸಾಮರ್ಥ್ಯಗಳನ್ನು ಅತ್ಯಧಿಕವಾಗಿ ನೀಡಿರುತ್ತಾನೆ ತನ್ನ ಸಾಮ್ರಾಜ್ಯದ ಅಧಿಕಾರವನ್ನು ತನಗಿಷ್ಟ ಬಂದವರಿಗೆ ಕೊಡುವ ಅಧಿಕಾರ ಅಲ್ಲಾಹನಿಗಿದೆ ಅಲ್ಲಾಹು ಅತಿ ವಿಶಾಲನು ಸರ್ವಜ್ಞನೂ ಆಗಿರುತ್ತಾನೆ ಎಂದು ಉತ್ತರಿಸಿದರು ಇದರೊಂದಿಗೆ ಅವರ ಪ್ರವಾದಿಯು ಅವರೊಡನೆ ತಾಲೂತು ದೇವವತಿಯಿಂದ ರಾಜನಾಗಿ ನೇಮಕ ಹೊಂದಿರುವನೆಂಬ ಸಂಕೇತವಾಗಿ ಅವನ ಕಾಲದಲ್ಲಿ ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ ನಿಮಗೆ ಮನಶಾಂತಿಯನ್ನು ನೀಡುವ ಸಾಧನವಾಗಿರುವ ಆ ಪೆಟ್ಟಿಗೆಯು ನಿಮಗೆ ಮರಳಿ ಸಿಗುವುದು ಅದರಲ್ಲಿ ಮೂಸಾರ ಸಂತತಿ ಮತ್ತು ಹಾರೂನರ ಸಂತತಿಯವರು ಬಿಟ್ಟು ಹೋಗಿದ್ದ ಮಂಗಳ ವಸ್ತುಗಳಿವೆ ಅದನ್ನೀಗ ದೇವಚರರು ಹೊತ್ತುಕೊಂಡಿದ್ದಾರೆ ನೀವು ಸತ್ಯವಿಶ್ವಾಸಿಗಳಾಗಿರುವಿರಾದರೆ ಇದು ನಿಮಗೆ ಬಹುದೊಡ್ಡ ದೃಷ್ಟಾಂತ ಎಂದೂ ಹೇಳಿದರು ತಾಲೂತನು ಸೇನೆಗಳನ್ನು ನಡೆಸಿಕೊಂಡು ಹೊರಟಾಗ ಹೀಗೆಂದನು ಒಂದು ನದಿಯ ಮೂಲಕ ಅಲ್ಲಾಹನಿಂದ ನಿಮ್ಮ ಪರೀಕ್ಷೆ ನಡೆಯಲಿದೆ ಅದರ ನೀರು ಕುಡಿದವನು ನನ್ನ ಸಂಗಡಿಗನಲ್ಲ ಅದರಿಂದ ತನ್ನ ದಾಹವನ್ನು ನೀಗಿಸಿಕೊಳ್ಳದಿರುವಾತನು ಮಾತ್ರ ನನ್ನ ಸಂಗಾತಿ ಒಂದು ವೇಳೆ ಒಂದು ಬೊಗಸೆ ಕುಡಿದರೆ ಚಿಂತಿಲ್ಲ ಆದರೆ ಅವರಲ್ಲಿ ಕೆಲವೇ ಮಂದಿಯ ಹೊರತು ಎಲ್ಲರೂ ನದಿಯಿಂದ ಚೆನ್ನಾಗಿ ನೀರು ಬಿಟ್ಟರು ಹೀಗೆ ತಾಲೂತ್ ಮತವನ ಅವನ ಮುಸ್ಲಿಂ ಸಂಗಡಿಗರು ನದಿಯನ್ನು ದಾಟಿ ಮುಂದುವರಿದಾಗ ಅವರು ತಾಲೂತನೊಡನೆ ಇಂದು ನಮ್ಮಲ್ಲಿ ಜಾಲೂತ್ ಮತ್ತು ಅವನ ಸೇನೆಗಳೊಂದಿಗೆ ಹೋರಾಡಲು ಶಕ್ತಿಯಿಲ್ಲವೆಂದು ಹೇಳಿಬಿಟ್ಟರು ಆದರೆ ತಮಗೆ ಒಂದು ದಿನ ಅಲ್ಲಾಹನನ್ನು ಸಂಧಿಸಲಿಕ್ಕಿದೆ ಎಂಬುದನ್ನು ಅರಿತಿದ್ದವರು ಅಲ್ಲಾಹನ ಅದೆಷ್ಟೋ ಸಲ ಒಂದು ಚಿಕ್ಕ ಸಮೂಹವು ಅತಿದೊಡ್ಡ ಸಮೂಹದ ಮೇಲೆ ವಿಜಯ ಪಡೆದುದಿದೆ ಅಲ್ಲಾಹನು ಸಹನಶೀಲರೊಂದಿಗಿದ್ದಾನೆ ಎಂದು ಹೇಳಿದರು ಅವರು ಜಾಲೂತ ಮತ್ತು ಅವನ ಸೇನೆಗಳನ್ನೆದುರಿಸಲು ಹೊರಟಾಗ ಹೀಗೆ ಪ್ರಾರ್ಥಿಸಿದರು ಓ ನಮ್ಮ ಪ್ರಭು ನಮಗೆ ಸಹನೆಯನ್ನು ಪ್ರದಾನ ಮಾಡು ನಮ್ಮ ಹೆಜ್ಜೆಗಳನ್ನು ಅಚಲಗೊಳಿಸು ಸತ್ಯನಿಷೇಧಿ ತಂಡದ ಎದುರು ನಮಗೆ ವಿಜಯ ನೀಡು ಕೊನೆಗೆ ಅಲ್ಲಾಹನ ಅನುಮತಿಯಿಂದ ಅವರು ಸತ್ಯ ಹೊಡೆದಟ್ಟಿದರು ಮತ್ತು ದಾವುದರು ಜಾಲೂತನನ್ನು ವಧಿಸಿದರು ಅಲ್ಲಾಹನು ಅವರಿಗೆ ಸಾಮ್ರಾಜ್ಯವನ್ನು ಯುಕ್ತಿಯನ್ನೂ ಅವನು ಬಯಸಿದ ಎಲ್ಲ ವಿಷಯಗಳ ಜ್ಞಾನವನ್ನೂ ನೀಡಿದನು ಹೀಗೆ ಅಲ್ಲಾಹು ಮಾನವರ ಒಂದು ಕೂಟವನ್ನು ಇನ್ನೊಂದು ಕೂಟದ ಮೂಲಕ ಸರಿಸಿಬಿಡದಿರುತ್ತಿದ್ದರೆ ಭೂಮಿಯ ವ್ಯವಸ್ಥೆಯು ಕೆಟ್ಟು ಹೋಗುತ್ತಿತ್ತು ಆದರೆ ಲೋಕದ ಜನರ ಮೇಲೆ ಅಲ್ಲಾಹನ ಮಹಾ ಕೃಪೆಯಿದೆ ಅವನು ಈ ರೀತಿಯಲ್ಲಿ ಕ್ಷೋಭೆಯನ್ನು ನಿವಾರಿಸುವ ವ್ಯವಸ್ಥೆ ಮಾಡುತ್ತಲೇ ಇರುತ್ತಾನೆ ಇವು ಅಲ್ಲಾಹನ ವಚನಗಳಾಗಿದ್ದು ಇವುಗಳನ್ನು ಯುದ್ಧಕ್ಕಿದ್ದಂತೆ ನಾವು ನಿಮಗೆ ಕೇಳಿಸುತ್ತಿದ್ದೇವೆ ಮತ್ತು ನಿಶ್ಚಯವಾಗಿಯೂ ನೀವು ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟವರಲ್ಲಾಗಿರುತ್ತೀರಿ ನಮ್ಮ ವತಿಯಿಂದ ಮಾನವರ ಸನ್ಮಾರ್ಗದರ್ಶನಕ್ಕಾಗಿ ನಿಯುಕ್ತರಾದ ಸಂದೇಶವಾಹಕರವರು ನಾವು ಅವರಲ್ಲಿ ಒಬ್ಬರಿಂದೊಬ್ಬರಿಗೆ ಉನ್ನತೋನ್ನತ ಸ್ಥಾನಗಳನ್ನು ನೀಡಿದ್ದೇವೆ ಅಲ್ಲಾಹು ಸ್ವತಃ ಸಂಭಾಷಣೆ ನಡೆಸಿದವರೂ ಅವರಲ್ಲಿದ್ದಾರೆ ಇನ್ನು ಕೆಲವರಿಗೆ ಆತನು ಇತರ ನೆಲೆಗಳಲ್ಲಿ ಉನ್ನತ ಸ್ಥಾನಗಳನ್ನು ನೀಡಿದನು ಕೊನೆಗೆ ಮರ್ಯಮರ ಪುತ್ರ ಈ ಸಾರಿಗೆ ಸುವ್ಯಕ್ತ ನೀಡಿ ಪವಿತ್ರ ಆತ್ಮದಿಂದ ಅವರಿಗೆ ಸಹಾಯ ಮಾಡಿದನು ಅಲ್ಲಾಹು ಇಚ್ಚಿಸುತ್ತಿದ್ದರೆ ಈ ಸಂದೇಶವಾಹಕರ ನಂತರ ಸುವ್ಯಕ್ತ ದೃಷ್ಟಾಂತಗಳನ್ನು ಕಂಡವರು ಪರಸ್ಪರ ಕಾದಾಡಲು ಸಾಧ್ಯವಿರಲಿಲ್ಲ ಆದರೆ ಅವರನ್ನು ಭಿನ್ನಾಭಿಪ್ರಾಯಗಳಿಂದ ಬಲಾತ್ಕಾರವಾಗಿ ತಡೆಯುವುದು ಅಲ್ಲಾಹನ ನಿಯಮವಾಗಿರಲಿಲ್ಲವಾದುದರಿಂದ ಅವರು ಪರಸ್ಪರ ಭಿನ್ನಾಭಿಪ್ರಾಯ ತಾಳಿದರು ಅನಂತರ ಕೆಲವರು ವಿಶ್ವಾಸವಿರಿಸಿದರು ಇನ್ನು ಕೆಲವರು ನಿರಾಕರಣೆಯ ಮಾರ್ಗವನ್ನನುಸರಿಸಿದರು ಅಲ್ಲಾಹು ಇಚ್ಛಿಸುತ್ತಿದ್ದರೆ ಅವರು ಪರಸ್ಪರ ಹೊಡೆದಾಡುತ್ತಿರಲಿಲ್ಲ ಆದರೆ ಅಲ್ಲಾಹು ತಾನಿಚ್ಚಿಸಿದುದನ್ನೇ ಮಾಡುತ್ತಾನೆ ಸತ್ಯವಿಶ್ವಾಸಿಗಳೇ ವ್ಯಾಪಾರ ವಿನಿಮಯಗಳು ನಡೆಯದ ಗೆಲತನಗಳು ಶಿಫಾರಸುಗಳು ಫಲಕಾರಿಯಾಗದ ಆ ದಿನ ಬರುವುದಕ್ಕಿಂತ ಮೊದಲೇ ನಾವು ನಿಮಗೊದಗಿಸಿರುವ ಸ್ವತ್ತು ವಿತ್ತಗಳಿಂದ ಖರ್ಚು ಮಾಡಿವಿ ನಿರಾಕರಣೆಯ ನೀತಿಯನ್ನು ಹೊಂದಿದವರೇ ಅಕ್ರಮಿಗಳು ಅಲ್ಲಾಹು ಚಿರಂತನನು ಸ್ವಯಂ ಜೀವಂತನು ಅಖಿಲ ಪ್ರಪಂಚದ ನಿಯಂತ್ರಕನಾದ ಆತನ ಹೊರತು ಆರಾಧ್ಯನಾರೂ ಇಲ್ಲ ಅವನಿಗೆ ತೂಕಟಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಆತನದೇ ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆಯಿಲ್ಲದೆ ಶಿಫಾರಸು ಮಾಡತಕ್ಕವನಾರಿದ್ದಾನೆ ದಾಸರ ಮುಂದಿರುವುದನ್ನೂ ಆತನು ಬಲ್ಲನು ಅವರಿಂದ ಮರೆಯಾಗಿರುವುದನ್ನೂ ಆತನು ಬಲ್ಲನು ಆತನು ಸ್ವತಃ ತಿಳಿಯಗೊಡಿಸುವ ಹೊರತು ಆತನ ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನೂ ಅವರು ತಿಳಿಯಲಾರರು ಅವನ ಅಧಿಕಾರವು ಆಕಾಶಗಳನ್ನೂ ಭೂಮಿಯನ್ನೂ ವ್ಯಾಪಿಸಿದೆ ಅವುಗಳ ಸಂರಕ್ಷಣೆಯು ಆತನಿಗೆ ದಣಿಸುವಂಥ ಕಾರ್ಯವಲ್ಲ ಅವನು ಏಕೈಕ ಮಹೋನ್ನತನೂ ಸರ್ವಶ್ರೇಷ್ಠನೂ ಆಗಿರುತ್ತಾನೆ ಧರ್ಮದ ವಿಷಯದಲ್ಲಿ ಯಾವುದೇ ಒತ್ತಾಯ ಬಲಾತ್ಕಾರಗಳಿಲ್ಲ ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಡಿಸಲ್ಪಟ್ಟಿದೆ ಇನ್ನು ಅತಿಕ್ರಮವನ್ನು ನಿರಾಕರಿಸಿ ಅಲ್ಲಾಹನಲ್ಲಿ ವಿಶ್ವಾಸವಿಟ್ಟನು ಎಂದೆಂದಿಗೂ ಮುರಿಯದಂತಹ ಬಲವಾದ ಆಧಾರವನ್ನು ನೆಚ್ಚಿಕೊಂಡನು ಅವನು ಆಶ್ರಯ ಪಡೆದ ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ ಅಲ್ಲಾಹು ವಿಶ್ವಾಸಿಗಳ ರಕ್ಷಕ ಮಿತ್ರನಾಗಿರುತ್ತಾನೆ ಮತ್ತು ಅವನು ಇವರನ್ನು ಅಂಧಕಾರದಿಂದ ಹೊರತೆಗೆದು ಪ್ರಕಾಶಕ್ಕೆ ತರುತ್ತಾನೆ ಮತ್ತು ನಿರಾಕರಣೆಯ ಮಾರ್ಗವನ್ನನುಸರಿಸುವವರ ರಕ್ಷಕ ಮಿತ್ರರು ಅತಿಕ್ರಮಿಗಳಾಗಿದ್ದಾರೆ ಅವರು ಇವರನ್ನು ಪ್ರಕಾಶದಿಂದ ಅಂಧಕಾರಗಳ ಕಡೆಗೆ ಎಳೆದೊಯ್ಯುತ್ತಾರೆ ಇವರು ನರಕಾಗ್ನಿಯವರಾಗಿದ್ದು ಸದಾ ಅಲ್ಲೇ ಇರುವರು ನೀವೇನು ಇಬ್ರಾಹೀಮರೊಂದಿಗೆ ತರ್ಕ ಮಾಡಿದ ವ್ಯಕ್ತಿಯ ಕುರಿತು ಗಮನಿಸಲಿಲ್ಲವೇ ತರ್ಕವು ಇಬ್ರಾಹೀಮರ ಪ್ರಭು ಯಾರು ಎಂಬುದರ ಕುರಿತು ಮತ್ತು ಅಲ್ಲಾಹನು ಆ ವ್ಯಕ್ತಿಗೆ ಅಧಿಕಾರವನ್ನು ಕೊಟ್ಟಿದ್ದುದರ ಆಧಾರದಲ್ಲಿ ಜೀವನ ಮತ್ತು ಮರಣ ಯಾರ ಅಂಕೆಯಲ್ಲಿರುವುದೋ ಅವನು ನನ್ನ ಪ್ರಭು ಎಂದು ಇಬ್ರಾಹಿಮರು ಹೇಳಿದಾಗ ಅವನು ಜೀವನ ಮತ್ತು ಮರಣ ನನ್ನ ಅಧಿಕಾರದಲ್ಲಿದೆ ಎಂದನು ಇಬ್ರಾಹೀಮರು ಸರಿ ಹಾಗಾದರೆ ಅಲ್ಲಾಹನು ಸೂರ್ಯನನ್ನು ಪೂರ್ವ ದಿಕ್ಕಿನಿಂದ ಮೂಡಿಸುತ್ತಾನೆ ನೀನು ಅದನ್ನು ಪಶ್ಚಿಮ ದಿಕ್ಕಿನಿಂದ ಮೂಡಿಸು ಎಂದರು ಕೇಳಿ ಆ ಸತ್ಯ ನಿಷೇಧಿ ದಿಗ್ಭ್ರಮೆಗೊಂಡನು ಆದರೆ ಅಕ್ರಮಿಗಳಿಗೆ ಅಲ್ಲಾಹು ಸನ್ಮಾರ್ಗವನ್ನು ತೋರಿಸುವುದಿಲ್ಲ ಅಥವಾ ತಲೆಕೆಳೆಗಾಗಿ ಬೊಕ್ಕ ಬೋರಲಾಗಿ ಬಿದ್ದಿದ್ದ ಗ್ರಾಮವೊಂದನ್ನು ಹಾದುಹೋಗುತ್ತಿದ್ದ ಇನ್ನೋರ್ವ ವ್ಯಕ್ತಿಯ ದೃಷ್ಟಾಂತವನ್ನು ಗಮನಿಸಿರಿ ಅವನು ನಾಶವಾಗಿದ್ದ ಈ ಗ್ರಾಮಕ್ಕೆ ಅಲ್ಲಾಹು ಪುನಃ ಹೇಗೆ ಜೀವದಾನ ಮಾಡುವನು ಎಂದನು ಆಗ ಅಲ್ಲಾಹನು ಅವನ ಪ್ರಾಣ ಅವನು ನೂರು ವರ್ಷಗಳ ತನಕ ಶವವಾಗಿ ಬಿದ್ದಿದ್ದನು ಅನಂತರ ಅಲ್ಲಾಹನು ಅವನನ್ನು ಪುನಃ ಜೀವಂತಗೊಳಿಸಿ ನೀನು ಎಷ್ಟು ಕಾಲ ಬಿದ್ದುಕೊಂಡಿದ್ದೆ ಎಂದು ಕೇಳಿದನು ಅವನು ಒಂದು ದಿನ ಅಥವಾ ಕೆಲವು ತಾಸುಗಳಿದ್ದಿರಬಹುದು ಎಂದನು ಅಲ್ಲ ನಿನ್ನ ಮೇಲೆ ನೂರು ವರ್ಷಗಳು ಇದೇ ಸ್ಥಿತಿಯಲ್ಲಿ ಸಂದು ಹೋಗಿವೆ ಈಗ ನಿನ್ನ ಆಹಾರವನ್ನೂ ಪಾನೀಯವನ್ನೂ ನೋಡು ಅವುಗಳಲ್ಲಿ ಯಾವುದೇ ಮಾರ್ಪಾಟುಂಟಾಗಿಲ್ಲ ಅತ್ತ ನಿನ್ನ ಕತ್ತೆಯನ್ನು ನೋಡು ಅದರ ಅಸ್ತಿಪಂಜರವು ಶಿಥಿಲವಾಗಿ ಹೋಗುತ್ತಲಿದೆ ನಾವು ನಿನ್ನನ್ನು ಜನರಿಗೆ ಒಂದು ದೃಷ್ಟಾಂತವನ್ನಾಗಿ ಮಾಡಲಿಚ್ಛಿಸುವುದರಿಂದ ಹೀಗೆ ಮಾಡಿದ್ದೆವು ಮತ್ತೆ ನಾವು ಈ ಅಸ್ಥಿಪಂಜರವನ್ನೆಬ್ಬಿಸಿ ಅದರ ಮೇಲೆ ಮಾಂಸವನ್ನು ಹೇಗೆ ಹೊದಿಸಿಬಿಡುತ್ತೇವೆಂಬುದನ್ನು ನೋಡು ಎಂದು ಅಲ್ಲಾಹನು ಹೇಳಿದನು ಹೀಗೆ ವಸ್ತುತಿತಿ ಅವನ ಮುಂದೆ ವ್ಯಕ್ತವಾದಾಗ ಅವನು ಅಲ್ಲಾಹು ಪ್ರತಿಯೊಂದು ವಸ್ತುವಿನ ಮೇಲೆ ಅಧಿಕಾರ ಹೊಂದಿದ್ದಾನೆಂಬುದನ್ನು ನಾನು ಬಲ್ಲೆ ಎಂದನು ಪ್ರಭು ಮೃತ್ಯುವಶವಾದವರನ್ನು ನೀನು ಹೇಗೆ ಪುನರ್ಭವಗೊಳಿಸುತ್ತೀಯೆಂಬುದನ್ನು ನನಗೆ ತೋರಿಸಿಕೊಡು ಎಂದು ಇಬ್ರಾಹೀಮರು ಕೇಳಿದ ಸಂದರ್ಭವನ್ನೂ ಸ್ಮರಿಸಿರಿ ಏನು ನಿಮಗೆ ವಿಶ್ವಾಸವಿಲ್ಲವೇ ಎಂದು ಕೇಳಿದಾಗ ಅವರು ವಿಶ್ವಾಸವಿದೆ ಆದರೆ ಮನಸ್ಸಂತೃಪ್ತಿ ಬಯಸುತ್ತೇನೆ ಎಂದರು ಆಗ ಅಲ್ಲಾಹು ಹಾಗಾದರೆ ನೀನು ನಾಲ್ಕು ಪಕ್ಷಿಗಳನ್ನು ಪಳಗಿಸಿ ಅನಂತರ ಅವುಗಳ ಒಂದೊಂದು ಭಾಗವನ್ನು ಒಂದೊಂದು ಬೆಟ್ಟದ ಮೇಲೆ ಇರಿಸು ಆಮೇಲೆ ಅವುಗಳನ್ನು ಕೂಗಿಕರೆ ಅವು ನಿನ್ನ ಬಳಿ ಧಾವಿಸಿ ಬರುವು ಅಲ್ಲಾಹು ಮಹಾಪ್ರತಾಪಿಯು ಯುಕ್ತಿಪೂರ್ಣನೂ ಆಗಿರುತ್ತಾನೆಂಬುದನ್ನು ಚೆನ್ನಾಗಿ ಅರಿತುಕೋ ಎಂದನು ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರ ಖರ್ಚಿನ ಉಪಮೆ ಒಂದು ಕಾಳನ್ನು ಬಿತ್ತಿ ಅದರಿಂದ ಏಳು ತೆನೆಗಳು ಹೊರಟು ಪ್ರತಿಯೊಂದು ತೆನೆಯಲ್ಲಿ ನೂರು ಕಾಳುಗಳಿರುವಂತಿದೆ ಇದೇ ರೀತಿಯಲ್ಲಿ ಅಲ್ಲಾಹು ತಾನುದ್ದೇಶಿಸಿದವನ ಕರ್ಮಗಳಿಗೆ ವೃದ್ಧಿಯನ್ನು ದಯಪಾಲಿಸುತ್ತಾನೆ ಅವನು ಅತ್ಯಂತ ಉದಾರಿಯು ಸರ್ವಜ್ಞನೂ ಆಗಿರುತ್ತಾನೆ ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರ ಖರ್ಚು ಮಾಡಿದುದನ್ನು ಆಡಿಕೊಳ್ಳದವರ ಮತ್ತು ಪರಪೀಡನ ಗೈಯದವರ ಪ್ರತಿಫಲವು ಅವರ ಪ್ರಭುವಿನ ಬಳಿಯಿದೆ ಅವರಿಗೆ ಯಾವತ್ತೂ ಭಯ ಮತ್ತು ವ್ಯಥೆಯ ಸಂಭವವಿಲ್ಲ ಒಂದು ಸವಿನುಡಿ ಮತ್ತು ಕ್ಷಮಾಗುಣವು ಮನನೋಯಿಸುವ ದಾನಕ್ಕಿಂತ ಉತ್ತಮ ಅಲ್ಲಾಹು ನಿರಪೇಕ್ಷನೂ ಮತ್ತು ಸಹನಶೀಲತೆ ಅವನ ವಿಶೇಷತೆಯಾಗಿದೆ ಓ ಸತ್ಯವಿಶ್ವಾಸಿಗಳೇ ತನ್ನ ಸಂಪತ್ತನ್ನು ಆಡಂಬರಕ್ಕಾಗಿ ಖರ್ಚು ಮಾಡುವವನಂತೆ ಹಾಗೂ ಅಲ್ಲಾಹು ಮತ್ತು ಪರಲೋಕದಲ್ಲಿ ವಿಶ್ವಾಸ ವಿಶ್ವಾಸವಿಧಿಸದವನ ಹಾಗೆ ಉಪಕಾರ ಉಪಕಾರಭಾರವಿಧರಿಸಿಯೂ ನೋಯಿಸಿಯೂ ನಿಮ್ಮ ದಾನ ನೀವು ನಿಷ್ಫಲಗೊಳಿಸಿಕೊಳ್ಳಬೇಡಿರಿ ಅವನ ಖರ್ಚಿನ ಉಪಮೆಯು ಮಣ್ಣಿನ ಮೇಲ್ಪದರವಿರುವ ಒಂದು ಬಂಡೆಯಿದ್ದು ಜೋರಾಗಿ ಮಳೆ ಸುರಿದಾಗ ಮಣ್ಣೆಲ್ಲಾ ಕೊಚ್ಚಿಹೋಗಿ ಕೇವಲ ಬಂಡೆಯು ಮಾತ್ರ ಉಳಿದಿರುವಂತಿದೆ ಇಂತಹವರು ತಾವು ದಾನ ಮಾಡಿ ಗಳಿಸಿದ್ದೇವೆ ಎಂದೆನಿಸಿರುವ ಪುಣ್ಯವೇನು ಅವರ ಕೈಸೇರದು ಸತ್ಯ ಮಾರ್ಗದರ್ಶನ ಮಾಡುವ ಪರಿಪಾಠವನ್ನು ಅಲ್ಲಾಹು ಇಟ್ಟುಕೊಂಡಿರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ತನ್ನ ಸಂಪತ್ತನ್ನು ಕೇವಲ ಅಲ್ಲಾಹನ ಸಂತೃಪ್ತಿ ಪ್ರಾಪ್ತಿಗಾಗಿ ಸಂಪೂರ್ಣ ಸ್ಥಿರಚಿತ್ತತೆ ಮತ್ತು ಉಪಶಾಂತಿಯಿಂದ ಖರ್ಚು ಮಾಡುವವರ ಖರ್ಚಿನ ಉಪಮೆ ಒಂದು ಉನ್ನತ ಪಾತಳಿಯಲ್ಲಿ ಒಂದು ಉದ್ಯಾನವಿದ್ದು ಚೆನ್ನಾಗಿ ಮಳೆಗೆರೆದಾಗ ಅದು ಇಮ್ಮಡಿ ಫಲ ಮತ್ತು ಒಂದು ವೇಳೆ ಜಡಿಮಳೆ ಬಾರದಿದ್ದರೂ ಲಘುವಾದ ಜಿನುಗು ಅದಕ್ಕೆ ಸಾಕಾಗುವಂತೆ ನೀವು ಮಾಡುವುದೆಲ್ಲ ಅಲ್ಲಾಹನ ವೀಕ್ಷಣೆಯಲ್ಲಿದೆ ನಿಮ್ಮಲ್ಲೊಬ್ಬರ ಬಳಿ ತಲದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಖರ್ಜೂರ ದ್ರಾಕ್ಷ ಮತ್ತು ನಾನಾ ಫಲಗಳಿಂದ ತುಂಬಿದ ಒಂದು ತೋಟವಿದ್ದು ಅವನು ಸ್ವತಃ ವೃದ್ಧನಾಗಿ ಅವನ ಎಳೆಹರೆಯದ ಮಕ್ಕಳು ದುರ್ಬಲರಾಗಿದ್ದ ಸ್ಥಿತಿಯಲ್ಲಿ ಆ ತೋಟವು ಒಂದು ಅತ್ಯುಷ್ಣ ಚಂಡಮಾರುತಕ್ಕೆ ಸಿಲುಕಿ ಸುಟ್ಟು ಹೋಗುವುದನ್ನು ಅವನು ಇಷ್ಟಪಡುವನೆ ಹೀಗೆ ನೀವು ಚಿಂತನೆ ಮಾಡಬಹುದೆಂದು ಅಲ್ಲಾಹನು ನಿಮ್ಮ ಮುಂದೆ ದೃಷ್ಟಾಂತಗಳನ್ನು ವಿವರಿಸುತ್ತಾನೆ ಓ ಸತ್ಯವಿಶ್ವಾಸಿಗಳೇ ನೀವು ಸಂಪಾದಿಸಿದ ಸಂಪತ್ತಿನಿಂದ ಮತ್ತು ನಾವು ನಿಮಗಾಗಿ ಭೂಮಿಯಿಂದ ಉತ್ಪಾದಿಸಿದವುಗಳಿಂದ ಉತ್ತಮವಾದವುಗಳನ್ನು ದೇವಮಾರ್ಗದಲ್ಲಿ ಖರ್ಚು ಮಾಡಿರಿ ಅವನ ಮಾರ್ಗದಲ್ಲಿ ಕೊಡಲು ಅತ್ಯಂತ ಕೆಟ್ಟ ವಸ್ತುವನ್ನು ಪ್ರತ್ಯೇಕಿಸಿಡಲು ಪ್ರಯತ್ನಿಸಬಾರದು ವಸ್ತುತಃ ಯಾರಾದರೂ ಅದೇ ವಸ್ತುವನ್ನು ನಿಮಗೆ ಕೊಟ್ಟಾಗ ಅಲಕ್ಷಿಸುವ ಹೊರತು ನೀವು ಅದನ್ನು ಸ್ವೀಕರಿಸಲು ಇಷ್ಟಪಡಲಾರಿರಿ ಅಲ್ಲಾಹು ನಿರಪೇಕ್ಷನಾಗಿದ್ದು ಅತ್ಯುನ್ನತ ವಿಶೇಷಗಳನ್ನು ಹೊಂದಿದವನಾಗಿರುತ್ತಾನೆ ಶೈತಾನನು ನಿಮ್ಮನ್ನು ದಾರಿದ್ರ್ಯದಿಂದ ಭಯಭೀತಗೊಳಿಸುತ್ತಾನೆ ಮತ್ತು ಅಶ್ಲೀಲ ಕಾರ್ಯಗಳನ್ನೆಸಗುವ ಪ್ರಚೋದನೆಯನ್ನೀಯುತ್ತಾನೆ ಆದರೆ ಅಲ್ಲಾಹನು ನಿಮಗೆ ತನ್ನ ಕ್ಷಮೆ ಹಾಗೂ ಅನುಗ್ರಹದ ವಚನವನ್ನೀಯುತ್ತಾನೆ ಅಲ್ಲಾಹು ಮಹಾ ವಿಶಾಲನು ಸರ್ವಜ್ಞನೂ ಆಗಿರುತ್ತಾನೆ ಅವನು ತನಗಿಷ್ಟ ಬಂದವರಿಗೆ ಸದ್ವಿವೇಕ ಪ್ರದಾನ ಮಾಡುತ್ತಾನೆ ಸದ್ವಿವೇಕ ಸಂಪ್ರಾಪ್ತವಾದವನಿಗೆ ಯಥಾರ್ಥವಾಗಿ ಮಹಾಸಂಪತ್ತು ಸಂಪ್ರಾಪ್ತವಾಯಿತೆಂದೇ ಅರ್ಥ ಇವುಗಳಿಂದ ಬುದ್ಧಿಜೀವಿಗಳು ಮಾತ್ರ ಉಪದೇಶ ಪಡೆಯುತ್ತಾರೆ ನೀವು ಖರ್ಚು ಮಾಡಿದುದು ನೀವು ಹರಕೆ ಹೊತ್ತು ಅಲ್ಲಾಹನಿಗೆ ತಿಳಿದಿದೆ ಅಕ್ರಮಿಗಳಿಗೆ ಸಹಾಯಕರು ಯಾರೂ ಇಲ್ಲ ನಿಮ್ಮ ದಾನ ಬಹಿರಂಗವಾಗಿ ಕೊಡುವುದ್ದರೂ ಒಳ್ಳೆಯದೇ ಆದರೆ ರಹಸ್ಯವಾಗಿ ಬಡಬಗ್ಗರಿಗೆ ಕೊಡುವುದು ಹೆಚ್ಚು ಉತ್ತಮ ಈ ಕ್ರಮದಿಂದಾಗಿ ನಿಮ್ಮ ಹಲವಾರು ದೋಷಗಳು ಪರಿಹಾರಗೊಳ್ಳುವು ಅಲ್ಲಾಹನಿಗಂತೂ ನೀವು ಮಾಡುತ್ತಿರುದರ ಅರಿವು ಇದ್ದೇ ಇದೆ ಜನರಿಗೆ ಸನ್ಮಾರ್ಗ ನೀಡುವ ಹೊಣೆಗಾರಿಕೆಯೇನು ನಿಮ್ಮ ಮೇಲಿಲ್ಲ ಅಲ್ಲಾಹನು ತಾನಿಚ್ಚಿಸಿದಾತನಿಗೆ ಸನ್ಮಾರ್ಗ ನೀಡುತ್ತಾನೆ ನೀವು ದಾನ ಧರ್ಮಗಳಲ್ಲಿ ಖರ್ಚು ಮಾಡುವುದೆಲ್ಲ ನಿಮ್ಮ ಸ್ವಂತದ ಒಳಿತಿಗಾಗಿ ಮಾತ್ರ ಅಲ್ಲಾಹನ ಸಂಪ್ರೀತಿಯನ್ನು ಬಯಸಿಯೇ ನೀವು ಖರ್ಚು ಮಾಡುತ್ತೀರಷ್ಟೇ ಹಾಗಿದ್ದರೆ ನೀವು ದಾನ ಧರ್ಮಗಳಲ್ಲಿ ಖರ್ಚು ಮಾಡುವ ಸಂಪತ್ತಿನ ಸಂಪೂರ್ಣ ಪ್ರತಿಫಲ ನಿಮಗೆ ಕೊಡಲಾಗುವುದು ನಿಮ್ಮ ಹಕ್ಕುಚ್ಯುತಿ ಖಂಡಿತ ಆಗಲಾರದು ಅಲ್ಲಾಹನ ಮಾರ್ಗದಲ್ಲಿ ಕಾರ್ಯವೆಸಗುವ ಭರದಲ್ಲಿ ತಮ್ಮ ಸ್ವಂತ ಜೀವನೋಪಾಯಕ್ಕಾಗಿ ಭೂಮಿಯಲ್ಲಿ ಶ್ರಮ ಪಡಲು ಸಾಧ್ಯವಾಗದಿರುವ ಬಡಜನರು ಮುಖ್ಯವಾಗಿ ಸಹಾಯಕ್ಕೆ ಅರ್ಹರಾಗಿದ್ದಾರೆ ಅರಿವಿಲ್ಲದವನು ಅವರ ಸ್ವಾಭಿಮಾನವನ್ನು ಕಂಡು ಅವರು ಸ್ಥಿತಿವಂತರಾಗಿದ್ದಾರೆಂದೇ ಊಹಿಸುತ್ತಾನೆ ನೀವು ಅವರ ಮುಖಭಾವಗಳಿಂದ ಅವರ ಆಂತರಿಕ ಸ್ಥಿತಿಯನ್ನು ತಿಳಿದುಕೊಳ್ಳಬಲ್ಲಿರಿ ಆದರೆ ಅವರು ಜನರ ಬೆಂಬತ್ತಿ ಬೇಡುವವರಲ್ಲ ಅವರ ಸಹಾಯಾರ್ಥವಾಗಿ ನೀವು ಖರ್ಚು ಮಾಡುವ ಸಂಪತ್ತು ಅಲ್ಲಾಹನಿಂದ ಮರೆಯಾಗಿರದು ತಮ್ಮ ಸಂಪತ್ತನ್ನು ಆಹೋರಾತ್ರಿ ರಹಸ್ಯವಾಗಿಯೂ ಬಹಿರಂಗವಾಗಿಯೂ ಖರ್ಚು ಮಾಡುವವರ ಪ್ರತಿಫಲ ಅವರ ಪ್ರಭುವಿನ ಬಳಿಯಿದೆ ಅವರಿಗೆ ಯಾವ ಭಯವೂ ವ್ಯಥೆಯೂ ಇರುವುದಿಲ್ಲ ಆದರೆ ಬಡ್ಡಿ ತಿನ್ನುವರ ಅವಸ್ಥೆಯು ಶೈತಾನನ ಸೋಂಕಿನಿಂದ ಭ್ರಾಂತನಾದವನಂತಿದೆ ಅವರು ವ್ಯಾಪಾರವೂ ಬಡ್ಡಿಯಂತೆ ಇರುವುದು ತಾನೆ ಈ ಅವಸ್ಥೆಯಲ್ಲಿ ಸಿಲುಕಿಬಿದ್ದಿರಲು ಕಾರಣ ವಸ್ತುತಃ ಅಲ್ಲಾಹನು ವ್ಯಾಪಾರವನ್ನು ಧರ್ಮಸಮ್ಮತಗೊಳಿಸಿರುತ್ತಾನೆ ಮತ್ತು ಬಡ್ಡಿಯನ್ನು ನಿಷಿದ್ಧಗೊಳಿಸಿರುತ್ತಾನೆ ಆದುದರಿಂದ ತನ್ನ ಪ್ರಭುವಿನ ವತಿಯಿಂದ ಈ ಉಪದೇಶ ತಲುಪಿದಾತನು ಮುಂದೆ ಬಡ್ಡಿಯ ವ್ಯವಹಾರವನ್ನು ವರ್ಜಿಸಿದರೆ ಗತಕಾಲದಲ್ಲಿ ತಿಂದುದು ತಿಂದಾಯಿತು ಮತ್ತು ಅವರ ಪ್ರಕರಣವು ಅಲ್ಲಾಹನ ವಶವಿದೆ ಈ ಆದೇಶದ ಅನಂತರವೂ ಈ ಕೃತ್ಯವನ್ನು ಪುನರಾವರ್ತಿಸಿದರೆ ಅಂತಹವರು ನರಕವಾಸಿಗಳಾಗಿದ್ದು ಸದಾ ಅಲ್ಲೇ ನರಳುತ್ತಿರುವರು ಅಲ್ಲಾಹು ಬಡ್ಡಿಯ ವ್ಯವಹಾರವನ್ನು ಅಳಿಸಿಬಿಡುತ್ತಾನೆ ಮತ್ತು ದಾನ ಧರ್ಮಗಳನ್ನು ವೃದ್ಧಿಸುತ್ತಾನೆ ಅಲ್ಲಾಹು ಕೃತಜ್ಞ ದುಷ್ಕರ್ಮಿಗಳನ್ನು ಮೆಚ್ಚುವುದಿಲ್ಲ ವಿಶ್ವಾಸವಿರಿಸುವವರ ಸತ್ಕರ್ಮಗಳನ್ನು ಮಾಡುವವರ ನಮಾಜನ್ನು ಸಂಸ್ಥಾಪಿಸುವವರ ಮತ್ತು ಜಕಾತು ಕೊಡುವವರ ಪ್ರತಿಫಲ ನಿಶ್ಚಯವಾಗಿಯೂ ಅವರ ಪ್ರಭುವಿನ ಬಳಿಯಿದೆ ಅವರಿಗೆ ಯಾವ ಭಯವೂ ವ್ಯಥೆಯೂ ಇರುವುದಿಲ್ಲ ಓ ಸತ್ಯವಿಶ್ವಾಸಿಗಳೇ ಅಲ್ಲಾಹನನ್ನು ಭಯಪಡಿರಿ ನೀವು ನಿಜಕ್ಕೂ ವಿಶ್ವಾಸಿಗಳಾಗಿರುವಿರಾದರೆ ಜನರಿಂದ ನಿಮಗೆ ಬರತಕ್ಕ ಬಡ್ಡಿಯನ್ನು ಬಿಟ್ಟು ಬಿಡಿರಿ ನೀವು ಹಾಗೆ ಮಾಡದಿದ್ದರೆ ಅಲ್ಲಾಹೊಮ್ಮತ್ ತವನ ಸಂದೇಶವಾಹಕರ ಕಡೆಯಿಂದ ನಿಮ್ಮ ವಿರುದ್ಧ ಯುದ್ಧ ಘೋಷಣೆಯಿದೆ ಎಂದು ನಿಮಗೆ ತಿಳಿದಿರಲಿ ಇನ್ನಾದರೂ ಪಶ್ಚಾತ್ತಾಪಪಟ್ಟರೆ ಮತ್ತು ಬಡ್ಡಿಯನ್ನು ವರ್ಜಿಸಿದರೆ ಅಸಲು ಹಣ ಪಡೆಯಲು ನೀವು ಹಕ್ಕುದಾರರಾಗಿರುತ್ತೀರಿ ನೀವು ಅಕ್ರಮವೆಸಗಲೂಬಾರದು ನಿಮ್ಮ ಮೇಲೆ ಅಕ್ರಮವಾಗಲೂಬಾರದು ನಿಮ್ಮ ಸಾಲಗಾರನು ಕಾಸಿಲ್ಲದವನಾದರೆ ಅವನಿಗೆ ಸುಸ್ಥಿತಿಯುಂಟಾಗುವ ತನಕ ಸಮಯಾವಕಾಶ ಕೊಡಿರಿ ಮತ್ತು ನೀವು ದಾನ ರೂಪದಲ್ಲಿ ಸಾಲವನ್ನೇ ಬಿಟ್ಟುಕೊಟ್ಟರೆ ಅದು ನಿಮ್ಮ ಮಟ್ಟಿಗೆ ಇನ್ನಷ್ಟು ಉತ್ತಮವಾಗಿರುವುದು ನೀವು ಅರಿತವರೇ ಆಗಿದ್ದರೆ ನೀವು ಅಲ್ಲಾಹನ ಕಡೆಗೆ ಮರಳಿಸಲ್ಪಡುವ ದಿನದ ಅವಮಾನ ಹಾಗೂ ಕಷ್ಟಗಳಿಂದ ಭಯಪಡಿರಿ ಅಲ್ಲಿ ಪ್ರತಿಯೊಬ್ಬನಿಗೂ ಅವನು ಗಳಿಸಿದ ಪುಣ್ಯ ಅಥವಾ ಪಾಪಗಳ ಸರ್ವ ಪ್ರತಿಫಲ ಸಿಗುವುದು ಮತ್ತು ಯಾರ ಮೇಲೂ ಎಷ್ಟು ಮಾತ್ರಕ್ಕೂ ಅನ್ಯಾಯವಾಗಲಾರದು ಓ ಸತ್ಯವಿಶ್ವಾಸಿಗಳೇ ನೀವು ಅವಧಿಯನ್ನು ನಿಶ್ಚಯಿಸಿಕೊಂಡು ಪರಸ್ಪರ ಸಾಲದ ಲೇವಾದೇವಿ ಮಾಡುವಾಗ ಅದನ್ನು ಬರೆದಿಟ್ಟುಕೊಳ್ಳಿರಿ ಬರಹಗಾರನೊಬ್ಬನು ಉಭಯತ್ರರಲ್ಲಿ ಯಾರಿಗೂ ಅನ್ಯಾಯವಾಗದಂತೆ ಕರಾರು ಪತ್ರ ಬರೆಯಬೇಕು ಅಲ್ಲಾಹನು ಯಾರಿಗ ಬರವಣಿಗೆಯ ಅರ್ಹತೆ ಪ್ರದಾನ ಮಾಡಿರುವನೋ ಅವನು ಬರೆಯಲು ನಿರಾಕರಿಸಬಾರದು ಅವನು ಬರೆಯಬೇಕು ಸಾಲ ಪಡೆಯುವಾತನು ಒಕ್ಕಣೆಯನ್ನು ಬರೆಯಿಸಬೇಕು ಅವನು ತನ್ನ ಪ್ರಭುವಾದ ಅಲ್ಲಾಹನನ್ನು ಭಯಪಡಬೇಕು ಇತ್ಯರ್ಥಗೊಂಡ ವ್ಯವಹಾರದಲ್ಲಿ ತಾರತಮ್ಯ ಮಾಡಬಾರದು ಆದರೆ ಸಾಲ ಪಡೆದವನು ಅಲ್ಪಮತಿ ಅಥವಾ ದುರ್ಬಲನಾಗಿದ್ದರೆ ಅಥವಾ ಒಕ್ಕಣೆ ಹೇಳಲಾರದವನಾಗಿದ್ದರೆ ಅವನ ರಕ್ಷಕನು ನ್ಯಾಯಪೂರ್ಣವಾಗಿ ಒಕ್ಕಣೆ ಬರೆಯಿಸಬೇಕು ಅನಂತರ ನಿಮ್ಮ ಪುರುಷರ ಪೈಕಿ ಇಬ್ಬರನ್ನು ಸಾಕ್ಷಿಯಾಗಿರಿಸಿಕೊಳ್ಳಬೇಕು ಇಬ್ಬರು ಪುರುಷರು ಸಿಗದಿದ್ದರೆ ಒಬ್ಬ ಪುರುಷನೂ ಇಬ್ಬರು ಸ್ತ್ರೀಯರೂ ಬೇಕು ಇದು ಒಬ್ಬಳು ಮರೆತು ಇನ್ನೊಬ್ಬಳು ನೆನಪಿಗೆ ತರಲಿಕ್ಕಾಗಿ ಈ ಸಾಕ್ಷಿದಾರರು ನಿಮ್ಮೊಳಗಿನ ಸ್ವೀಕಾರಾರ್ಹ ಸಾಕ್ಷಿದಾರರಲ್ಲಾಗಿರಬೇಕು ಸಾಕ್ಷಿದಾರರೊಡನೆ ಸಾಕ್ಷಿ ನಿಲ್ಲಲು ಹೇಳಿದಾಗ ಅವರು ನಿರಾಕರಿಸಬಾರದು ವ್ಯವಹಾರವು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಅವಧಿಯ ನಿರ್ಣಯದೊಂದಿಗೆ ಅದರ ಕರಾರು ಪತ್ರವನ್ನು ಬರೆಯಿಸಿಕೊಳ್ಳುವುದರ ಬಗೆಗೆ ಉದಾಸೀನರಾಗದಿರಿ ಈ ಕ್ರಮವು ಅಲ್ಲಾಹನ ಬಳಿ ನಿಮಗೆ ಹೆಚ್ಚು ನ್ಯಾಯಬದ್ಧವಾಗಿದೆ ಇದರಿಂದ ಸಾಕ್ಷ್ಯ ಹೆಚ್ಚು ಸುಲಭವಾಗುತ್ತದೆ ಮತ್ತು ನೀವು ಸಂಶಯಗ್ರಸ್ತರಾಗುವ ಸಂಭಾವ್ಯತೆಯು ಕಡಿಮೆಯಾಗುತ್ತದೆ ನೀವು ಪರಸ್ಪರ ಕೈ ಬದಲಾವಣೆಯೊಂದಿಗೆ ಮಾಡಿಕೊಳ್ಳುವ ವ್ಯಾಪಾರ ಸಂಬಂಧ ಲೇವಾದೇವಿಗಳನ್ನು ಬರೆದಿಡದಿದ್ದರೆ ದೋಷವಿಲ್ಲ ಆದರೆ ವ್ಯಾಪಾರ ವ್ಯವಹಾರಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಾಗ ಸಾಕ್ಷಿದಾರರನ್ನು ಇರಿಸಿಕೊಳ್ಳಿರಿ ಬರಹಗಾರರನ್ನೂ ಸಾಕ್ಷಿದಾರರನ್ನು ಸತಾಯಿಸಬಾರದು ಹಾಗೆ ಮಾಡಿದರೆ ಅದು ನೀವು ಮಾಡುವ ಪಾಪವಾಗುವುದು ಅಲ್ಲಾಹನ ಕ್ರೋಧದಿಂದ ಭಯಪಡಿರಿ ಅವನು ನಿಮಗೆ ಸರಿಯಾದ ಕರ್ಮವಿಧಾನದ ಶಿಕ್ಷಣವನ್ನು ಇಯುತ್ತಾನೆ ಮತ್ತು ಅವನು ಸರ್ವ ವಿಷಯಗಳ ಅಭಿಜ್ಞನಾಗಿರುತ್ತಾನೆ ನೀವು ಪ್ರಯಾಣದಲ್ಲಿದ್ದು ಕರಾರು ಪತ್ರವನ್ನು ಬರೆಯಿಸಲು ಬರಹಗಾರನಾರೂ ಸಿಗದಿದ್ದರೆ ಅಡವು ಪಡೆದು ವ್ಯವಹಾರ ನಡೆಸಿಕೊಳ್ಳಿರಿ ನೀವು ಪರಸ್ಪರ ವಿಶ್ವಾಸವಿಧಿಸಿಕೊಂಡು ವ್ಯವಹಾರವನ್ನೇನಾದರೂ ನಡೆಸಿಕೊಂಡರೆ ವಿಶ್ವಾಸವಿಧಿಸಲ್ಪಟ್ಟತನು ಅಡವು ವಸ್ತುವನ್ನು ಹಿಂದಿರುಗಿಸಬೇಕು ಮತ್ತು ತನ್ನ ಪಾಲಕ ಪ್ರಭುವಾದ ಅಲ್ಲಾಹನನ್ನು ಭಯಪಡಬೇಕು ನೀವು ಸಾಕ್ಷ್ಯವನ್ನು ಅಡಗಿಸಬೇಡಿರಿ ಸಾಕ್ಷ್ಯವನ್ನು ಅಡಗಿಸುವ ಹೃದಯವು ಪಾಪ ಮತ್ತು ಅಲ್ಲಾಹು ನಿಮ್ಮ ಕರ್ಮಗಳಿಂದ ಅಜ್ಞನಾಗಿಲ್ಲ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅಲ್ಲಾಹನದು ನಿಮ್ಮ ಮನದಿಂಗಿತಗಳನ್ನು ನೀವು ಬಹಿರಂಗಗೊಳಿಸಿದರೂ ಬಚ್ಚಿಟ್ಟರೂ ಅಲ್ಲಾಹು ನಿಮ್ಮಿಂದ ಅವುಗಳ ಲೆಕ್ಕಾಚಾರ ಪಡೆದೇ ತೀರುವನು ಅನಂತರ ತನಗಿಷ್ಟ ಕ್ಷಮಿಸುವ ಮತ್ತು ತನಗಿಷ್ಟ ಶಿಕ್ಷಿಸುವ ಅಧಿಕಾರ ಅವನಿಗಿದೆ ಅಲ್ಲಾಹು ಪ್ರತಿಯೊಂದು ವಿಷಯದಲ್ಲಿ ಅಧಿಕಾರವಿರುವವನಾಗಿರುತ್ತಾನೆ ಸಂದೇಶವಾಹಕರು ತನ್ನ ಪ್ರಭುವಿನ ವತಿಯಿಂದ ಮೇಲೆ ವಿಶ್ವಾಸವಿರಿಸಿದ್ದಾರೆ ಮತ್ತು ಈ ಸಂದೇಶವಾಹಕರ ಮೇಲೆ ವಿಶ್ವಾಸವಿಡುವವರು ಸಹ ಈ ಬೋಧನೆಯನ್ನು ಹೃತ್ಪೂರ್ವಕ ಸ್ವೀಕರಿಸಿದ್ದಾರೆ ಇವರೆಲ್ಲರೂ ಅಲ್ಲಾಹನಲ್ಲಿಯೂ ಅವನ ದೇವಚರರಲ್ಲಿಯೂ ಅವನ ದಿವ್ಯ ಗ್ರಂಥಗಳಲ್ಲಿಯೂ ಅವನ ಸಂದೇಶವಾಹಕರಲ್ಲಿಯೂ ವಿಶ್ವಾಸವಿರಿಸುತ್ತಾರೆ ನಾವು ಅಲ್ಲಾಹನ ಸಂದೇಶವಾಹಕರ ನಡುವೆ ಯಾವತ್ತೂ ತಾರತಮ್ಯವನ್ನಿರಿಸುವುದಿಲ್ಲ ನಾವು ಆಜ್ಞೆಯನ್ನು ಆಲಿಸಿದೆವು ಮತ್ತು ಅನುಸರಣೆಯನ್ನು ಸ್ವೀಕರಿಸಿದೆವು ನಮ್ಮ ಪ್ರಭು ನಾವು ನಿನ್ನಿಂದ ಪಾಪ ವಿಮೋಚನೆ ವಿಮೋಚನೆಯನ್ನು ಬಯಸುತ್ತೇವೆ ಮತ್ತು ನಮಗೆ ನಿನ್ನ ಕಡೆಗೇ ಮರಳಲಿಕ್ಕಿದೆ ಎಂದು ಅವರೆನ್ನುತ್ತಾರೆ ಅಲ್ಲಾಹನು ಯಾವ ಜೀವಿಯ ಮೇಲೂ ಅವನ ಶಕ್ತಿಗೆ ಮೀರಿದ ಹೊಣೆ ಹೊರಿಸುವುದಿಲ್ಲ ಪ್ರತಿಯೊಬ್ಬನು ಗಳಿಸಿದ ಪುಣ್ಯದ ಫಲ ಅವನಿಗೆ ಸಿಗುವುದು ಮತ್ತು ಅವನು ಶೇಖರಿಸಿದ ಪಾಪದ ದಂಡವು ಅವನ ಮೇಲೆಯೇ ಇರುವುದು ಓ ಸತ್ಯವಿಶ್ವಾಸಿಗಳೇ ನೀವು ಹೀಗೆ ಯಾಚಿಸಿರಿ ಓ ನಮ್ಮ ಪ್ರಭು ನಮ್ಮಿಂದ ಪ್ರಮಾದವಶಾತ್ ಅಪರಾಧಗಳಾಗಿ ಬಿಟ್ಟರೆ ಅವುಗಳಿಗಾಗಿ ನಮ್ಮನ್ನು ಹಿಡಿಯಬೇಡ ಪ್ರಭು ನಮ್ಮ ಪೂರ್ವಿಕರ ಮೇಲೆ ಹೊರಿಸಿದಂತಹ ಹೊರೆಯನ್ನು ನಮ್ಮ ಮೇಲೆ ಹೊರಿಸಬೇಡ ಓ ನಮ್ಮ ಪ್ರಭು ನಮ್ಮಿಂದ ಹೊರಲು ಸಾಧ್ಯವಾಗದ ಹೊರೆಯನ್ನು ನಮ್ಮ ಮೇಲೆ ಹೊರಿಸಬೇಡ ನಮ್ಮ ಪಾಪಗಳನ್ನು ಪರಿಹರಿಸು ನಮ್ಮನ್ನು ಕ್ಷಮಿಸು ನಮ್ಮ ಮೇಲೆ ಕೃಪೆದೋರು ನೀನೇ ನಮ್ಮ ಸ್ವಾಮಿಯು ಸತ್ಯ ನಿಷೇಧಿಗಳ ಎದುರು ನಮಗೆ ಸಹಾಯ ಮಾಡು